ಸನ್ಮಾನ್ಯ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಗೂ ಇಲ್ಲಿ ನೆರೆದಿರುವ ಸಮಸ್ತ ಸ್ನೇಹಿತ ಬಂಧುಗಳಿಗೂ ನನ್ನ ಸವಿನಯ ವಂದನೆ ಹಾಗೂ ಹೃತ್ಪೂರ್ವಕ ಸ್ವಾಗತ ಡಾಕ್ಟರ್ ಕರ್ಜಗಿಯವರು ಈಗಾಗಲೇ ಅನೇಕ ಬಾರಿ ಈ ವೇದಿಕೆಯಿಂದ ಪ್ರವಚನಗಳನ್ನು ಮಾಡಿ ತಮ್ಮ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿದ್ದಾರೆ ನನಗೂ ಒಂದೆರಡು ಪ್ರವಚನವನ್ನು ಕೇಳುವ ಸುಯೋಗ ಬಂದಿತ್ತು ಡಾಕ್ಟರ್ ಕರ್ಜಗಿಯವರು ಬಿ ಎಸ್ ಸಿ ಎಮ್ ಎಸ್ ಸಿ ಪದವಿಗಳನ್ನು ಕೆಮಿಸ್ಟ್ರಿ ಮೇಜರ್ ಆಗಿ ಆರಿಸಿಕೊಂಡು ಮಾಡಿದ್ದರು ಅವರ ಪಿ ಎಚ್ ಡಿ ಡಾಕ್ಟ್ರೇಟು ವಿಷಯ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿದ್ದರು ಅವರ ವ್ಯಕ್ತಿತ್ವದ ಹಿಂದಿ ಹಿಂದಿರುವ ಮಾನವೀಯತೆ ಜೀವನದ ಮೌಲ್ಯಗಳಿಗೆ ಸ್ಪಂದಿಸುವ ಅವರ ಉತ್ಕಂಠತೆ ಹಾಗೂ ಗಹನವಾದ ವಿಚಾರಗಳನ್ನು ಆಳವಾಗಿ ಅಭ್ಯಸಿಸಿದ ಅನುಭವದ ಮೂಸೆಯಿಂದ ಹೊರಹೊಮ್ಮಿದ ಮುತ್ತು ರತ್ನಗಳಂತಹ ಅವರ ಮಾತುಗಳನ್ನು ಕೇಳುವ ಸೌಭಾಗ್ಯ ನಮಗೆಲ್ಲರಿಗೂ ಇದೆ ಇದು ಇಷ್ಟು ಮಾತ್ರ ಅಲ್ಲ ಇದು ಅವರ ಸ್ವಚ್ಚರಿತ ಉದಾರ ಜೀವನದ ವ್ಯಕ್ತಿತ್ವದ ಔನ್ನತ್ಯವನ್ನು ತೋರಿಸುತ್ತದೆ ಋಷಿವರಿಯರಾದ ಡಿ ಜಿ ಡಿ ವಿ ಹಾಗೂ ಅವರ ಜೀವನದ ಅವರು ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಉಲ್ಲೇಖಿಸಿರುವಂತಹ ವ್ಯಕ್ತಿಗಳ ಜೀವನವನ್ನು ಪ್ರತಿಬಿಂಬಿಸುವಲ್ಲಿ ಚಿತ್ರಿಸುವಲ್ಲಿ ಪೂರ್ಣತೆಯನ್ನು ಕೊಡುವಲ್ಲಿ ಡಾಕ್ಟರ್ ಕರ್ಜಗಿವೆಯದ್ದು ಎತ್ತಿದ ಕೈ ತುಂಬ ಸಫಲತೆಯನ್ನು ಕೂಡ ತೋರಿಸಿರ್ತಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತರ ಕೆಲಸ ಮಾಡಿದವರು ವಿ ಫಸ್ಟ್ ಗ್ರೇಡ್ ಮಹಿಳಾ ಕಾಲೇಜ್ನಲ್ಲಿ ಹದಿನಾರು ವರ್ಷ ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯ ಹಲವಾರು ವಿದ್ಯಾ ಸಂಸ್ಥೆಗಳಲ್ಲಿ ಹಾಗೂ ಆಕಾಶವಾಣಿ ರೆಡ್ ಕ್ರಾಸ್ ಸೊಸೈಟಿ ಹಲವು ಸಂಸ್ಥೆಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ ವಿದ್ಯಾಕ್ಷೇತ್ರಗಳಲ್ಲಿ ಕೂಡ ಹಲವಾರು ರಿಸರ್ಚ್ ಪೇಪರ್ಗಳನ್ನು ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಇವರದ್ದನ್ನು ಪ್ರಕಟಿಸಲಾಗಿದೆ ನಲ್ವತ್ತಕ್ಕಿಂತಲೂ ಅಧಿಕವಾಗಿ ಇವರ ಕಥೆಗಳು ಹಾಗೂ ಆರ್ಟಿಕಲ್ಸು ಪಬ್ಲಿಷ್ ಆಗಿವೆ ಈಗ ಇವರು ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್ ಅಂತ ಅದರಲ್ಲಿ ಡೈರೆಕ್ಟರ್ ಆಗಿ ಮುಂಚೂಣಿಯಲ್ಲಿದ್ದಾರೆ ಇವರ ಸೇವಾ ಕ್ಷೇತ್ರಕ್ಕೆ ಯಾವ ಪರಿಮಿತಿನೂ ಇಲ್ಲ ವಿರಾಮವೂ ಇಲ್ಲ ಇವರು ವೃತ್ತಿಯಿಂದ ಉತ್ತಮ ಶಿಕ್ಷಕರಾಗಿದ್ದರೂ ಪ್ರವೃತ್ತಿಯಿಂದ ಬದುಕಿನ ಪೂರ್ಣತೆಗಾಗಿ ಬಾಳನ್ನು ಮುಡಿಪಾಗಿಟ್ಟವರು ಜೀವನದ ಮೌಲ್ಯಗಳಿಗಾಗಿ ಶಾಸ್ತ್ರಾಧ್ಯಯನ ಸ್ವಾಧ್ಯಾಯ ಹಾಗೂ ಮಹಾಪುರುಷರ ಉನ್ನತಾತ್ಮರುಗಳ ಸಂಘದಿಂದ ಸಾಗಿ ತಮ್ಮದಾಗಿಸಿಕೊಂಡು ತಮ್ಮಲ್ಲಿಗೆ ಬರುವವರಿಗೆಲ್ಲ ಬೆಳಕನ್ನು ಬೀರುವಂತಹ ಒಂದು ದೀವಟಿಗೆಯಾಗಿದ್ದಾರೆ ಒಂದು ಜ್ಯೋತಿಯಾಗಿದ್ದಾರೆಂದರೆ ತಪ್ಪಾಗಲಾರದು ಇವತ್ತಿನ ಇವತ್ತಿನಿಂದ ಮೊದಲಾಗುವ ಈ ನಾಲ್ಕು ದಿನಗಳ ಈ ಪ್ರವಚನ ಮಾಲೆಯನ್ನು ಕೊಡಲು ಆಗಮಿಸಿರುವ ಡಾಕ್ಟರ್ ಖರ್ಜಿಯವರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಈ ಪ್ರವಚನ ಮಾಲಿಕೆಯನ್ನು ನೆರವೇರಿಸಿಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತಾನೆ ಸಹೃದಯರಿಗೆಲ್ಲ ನಮಸ್ಕಾರ ಈಗ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬರೋದು ನನಗೆ ಅಭ್ಯಾಸ ಹೋಗ್ಬಿಟ್ಟಿದೆ ಬರದೇ ಹೋದರೆ ನಮ್ಮ ಧಾರವಾಡ ಭಾಷೆಯಲ್ಲಿ ಹೇಳೋದಾದರೆ ಬಣ ಬಣ ಅಂತ ಶ್ರೀಮತಿ ಸುಶಾ ಸುಶೀಲಾ ಪಡಿಯಾರ್ರವರು ತುಂಬ ವಿಶ್ವಾಸದಿಂದ ಒಂದು ಎರಡು ಹೇಳಿದ್ದಾರೆ ಅವ್ರ ಬಗ್ಗೆ ತನ್ನ ವ್ಯಕ್ತಿಶಃ ತುಂಬ ಗೌರವ ಇದೆ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಇತ್ತೀಚೆಗೆ ಅವ್ರು ಮಾಡಿದಂಥ ಅನೇಕ ಕೊಡುಗೆಗಳನ್ನು ದಾಖಲೆ ಮಾಡೋದು ಈ ಸಂದರ್ಭ ಅಲ್ಲ ಆದರೂ ಕೂಡ ಅಂಥವರು ನನ್ನ ಬಗ್ಗೆ ಒಳ್ಳೆಯ ಮಾತು ಹೇಳ್ತಾರೆ ಅಂದರೆ ಅದು ದೊಡ್ಡತನ ಅಷ್ಟೇ ನನ್ನದೇನಲ್ಲ ಅದರೊಳಗೆ ಅಂತಲೇ ಹೇಳ್ತಾ ಅವರು ಹೇಳಿದ ಹಾಗೆ ನನಗೆ ಆಗುವಂಥ ಅವಕಾಶ ನನಗೆ ಬರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಕೆಲವು ತಿಂಗಳುಗಳ ಹಿಂದೆ ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯ ಬಗ್ಗೆ ಮಾತಾಡುವಂಥ ಅವಕಾಶ ಸಿಕ್ಕಿತು ಆಗ ನಾನು ತುಂಬ ಉತ್ಸಾಹದಲ್ಲಿದ್ದೆ ಜ್ಞಾಪಕ ಚಿತ್ರಶಾಲೆ ಬಗ್ಗೆ ಚೆನ್ನಾಗಿ ಮಾತಾಡಬಹುದು ಅಂತ ಈ ನಮಗೆ ಮೇಸ್ಟ್ ಆದರ್ಗೊಂದು ಅನುಭವ ಇದೆ ಅನುಭವ ಏನು ಅಂದರೆ ಪುಸ್ತಕ ಓದಿದಾಗ ತುಂಬ ಚೆನ್ನಾಗಿ ಅನಿಸ್ಬಿಡತ್ತೆ ಆದರೆ ಟೆಕ್ಸ್ಟ್ಬುಕ್ ಆದಾಗ ತುಂಬ ಕಷ್ಟ ಆಗತ್ತೆ ಓದೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವೆಲ್ ಯಾವುದಾದ್ರೂ ಓದೋದಕ್ಕೆ ತುಂಬ ಚೆಂದ ಅದನ್ನು ಪಾಠ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಇದು ನಾನು ಜ್ಞಾಪಕ ಚಿತ್ರಶಾಲೆ ಓದಿದ್ದು ಒಂದು ಮೂರು ನಾಲ್ಕು ಸಲ ಓದಿದ್ದೆ ಸಂತೋಷಕ್ಕೆ ಓದಿದ್ದು ಓ ಜ್ಞಾಪಕ ಚಿತ್ರಶಾಲೆ ಚೆನ್ನಾಗಿ ಮಾಡ್ಬೋದು ಅಂದ್ಕೊಂಡು ಉತ್ಸಾಹದಿಂದ ಹೊರಟೆ ನನಗೇನಿಸಿತ್ತು ಅಂದರೆ ಎಂಟು ಸಂಪುಟ ಇದೆ ಅದು ಎಂಟು ಸಂಪುಟಗಳಲ್ಲಿ ಜ್ಞಾಪಕ ಚಿತ್ರಶಾಲೆ ಹರಡಿದೆ ಅದು ಅದನ್ನು ಐದು ದಿವಸದಲ್ಲಿ ಮಾಡ್ಬೋದು ಸ್ಥೂಲವಾಗಿ ಅಂದ್ಕೊಂಡಿದ್ದೆ ನಾನು ನನ್ನ ಚಿಂತನೆ ಇದ್ದದ್ದೆಷ್ಟು ಇಷ್ಟೊಂದು ನೆನಪಿನ ಚಿತ್ರ ಡಿ ಬರೆದಿದ್ದಾರೆ ಅದರಲ್ಲಿ ಆಕರ್ಷಕವಾದಂಥದ್ದು ಪ್ರಮುಖವಾದಂಥದ್ದು ಒಂದು ಪ್ರತಿ ಸಂಪುಟದಲ್ಲೂ ಒಂದು ನಾಲ್ಕು ನಾಲ್ಕು ಸಿಕ್ಕಿತ್ತು ಚೆನ್ನಾಗಿರುವಂಥದ್ದು ಅದನ್ನು ಅವಲೋಕನೆ ಮಾಡಿದರೆ ಸಾಕು ಅಂದ್ಕೊಂಡಿದ್ದೆ ಆದರೆ ಪ್ರವಚನ ದೃಷ್ಟಿಯಿಂದ ಅದನ್ನು ಓದೋಕೆ ಶುರು ಮಾಡಿದ ಮೇಲೆ ನನ್ನ ಅವಿವೇಕದ ಅರಿವು ನನಗಾಯಿತು ಇಲ್ಲಿ ಇರುವಂಥ ಎಲ್ಲ ಚಿತ್ರಗಳು ರಸವತ್ತಾದಂಥವೇ ಸಾರವತ್ತಾದ ಸಾರವತ್ತಾದಂಥದ್ದಿದೆ ನನಗೆ ಆಮೇಲೆ ಅನ್ನಿಸ್ತು ಅದು ಸಾರವತ್ತು ಆಗಿಲ್ಲದೆ ಹೋಗಿದರೆ ಡಿ ಯಾಕೆ ಬರೀತಿದ್ರು ಅಂತ ಬರೀತಾನೆ ಇರಲಿಲ್ಲಲ್ಲ ಅಥವಾ ಅವ್ರ ಸ್ಮೃತಿ ಪಡೆಯಲಿದ್ಮೇಲೆ ಉಳಿತಾನೂ ಇರಲಿಲ್ಲ ಚಿತ್ರ ಅದು ಅದರಿಂದ ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಚಿತ್ರಕ್ಕೂ ಒಂದು ಅರ್ಥ ಇದೆ ಒಂದು ಭಿನ್ನೆಲೆ ಇದೆ ಹೀಗಾಗಿ ನಾಲ್ಕೈದು ದಿವಸಗಳಲ್ಲಿ ಎಲ್ಲ ಸಂಪುಟಗಳನ್ನೇ ವ್ಯಕ್ತಿಚಿತ್ರಗಳನ್ನು ಹಂಚಿಕೊಂಡು ಬಿಡಬೇಕು ಅಂದ್ಕೊಂಡಂಥ ನಾನು ನನ್ನ ವಿಪರೀತವಾದಂಥ ಆತ್ಮವಿಶ್ವಾಸಕ್ಕೋ ಅಥವಾ ಅಹಂಕಾರಕ್ಕೋ ಸರಿಯಾದ ಪೆಟ್ಟ ಬಿದ್ದು ನಾನೀಗ ಒಂದು ಹಂತಕ್ಕೆ ಬಂದಿದ್ದೇನೆ ಒಂದು ಹಂತ ಏನು ಅಂದರೆ ಈ ವ್ಯಕ್ತಿ ಚಿತ್ರಗಳನ್ನು ಗಮನಿಸುವಾಗ ಅವಸರ ಅನಗತ್ಯ ಅಂತ ಆಯಾ ಪಾತ್ರೆಗಳಿಗೆ ಅವಶ್ಯವಾದಂತಹ ವಿಸ್ತಾರಗಳನ್ನು ನೀಡುತ್ತಾ ಹೋಗುವುದು ಸರಿ ಅನ್ನಿಸ್ತು ನನಗೆ ಯಾಕಂದರೆ ನಾವು ಸಾಮಾನ್ಯವಾಗಿ ಮೊದಲು ಚೌಕಟ್ಟನ್ನು ತಯಾರು ಮಾಡಿ ಆಮೇಲೆ ಚಿತ್ರ ಹುಡುಕ್ತಾ ಹೋದರೆ ಹೇಗೆ ಆಗ್ತದೋ ಹಾಗಾಗ್ತದೆ ಚಿತ್ರ ತಗೊಂಡು ಚಿತ್ರಕ್ಕೆ ಸರಿಯಾದಂಥ ಚೌಕಟ್ಟನ್ನು ಹಾಕ್ಕೊಂಡ್ರೆ ವಾಸಿ ನಾವು ಚೌಕಟ್ಟು ಹಿಡ್ಕೊಂಡು ಚಿತ್ರ ಹುಡುಕ್ತಾ ಇದ್ರೆ ಸರಿಯಾಗೋಲ್ಲ ನಾನು ಮೊದಲು ಮಾಡಿದ್ದ ಹಾಗೆ ಅದಕ್ಕೆ ಈಗಿನ ಮಾರ್ಗ ನೊಂದು ಹೇಗೆ ಅಂದರೆ ಜ್ಞಾಪಕ ಚಿತ್ರಶಾಲೆಯಲ್ಲಿರುವಂತಹ ಕೆಲವು ಸಂಪುಟ ತೊಗೊಳ್ತಿದ್ವಿ ಅಲ್ಲ ಸಂಪುಟಗಳನ್ನು ಪಾತ್ರಗಳನ್ನು ಆರಿಸ್ಕೊಂಡಾಗ ಆ ಪಾತ್ರಕ್ಕೆ ನ್ಯಾಯ ಸಿಗೋ ಹಾಗೆ ಸ್ವಲ್ಪ ವಿಸ್ತಾರವಾಗಿ ಮಾಡಿದರೆ ಸರಿ ಏನು ಅಂತ ಅನ್ನಿಸ್ತು ನನಗೆ ಈ ಬಾರಿ ತೊಗೊಂಡಿರೋದು ಈಗ ಶುರು ಮಾಡ್ತಿರೋದು ಇವತ್ತು ನಾ ಮೊದಲು ಮೂರು ಸಂಪುಟಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇದು ನಾಲ್ಕನೇ ಸಂಪುಟದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂದ್ಕೊಂಡಿದ್ದೀನಿ ಈ ನಾಲ್ಕನೇ ಸಂಪುಟ ಸ್ವಲ್ಪ ವಿಶೇಷವಾದಂಥ ಸಂಪುಟ ಇದಕ್ಕೆ ಲೇಖನ ಇರೋದು ಮೈಸೂರಿನ ದಿವಾನರುಗಳು ಅನ್ನುವಂಥ ಒಂದು ಹೆಡ್ಡಿಂಗ್ ಇದೆ ಅದಕ್ಕೆ ಮೈಸೂರಿನ ದಿವಾನರುಗಳ ಬಗ್ಗೆ ನಾನು ಇದನ್ನ ಮೊದಲನೇದು ಹೇಳೋದು ನಾನು ಓದಿದಾಗ ನಾನು ಬಹುಶಃ ಫಸ್ಟ್ ಇಯರ್ ಬಿ ಎಸ್ ಸಿ ಇರಬೇಕು ಮೊದಲೇ ವರ್ಷ ಬಿ ಎಸ್ ಸಿ ಓದಬೇಕಾದರೆ ಓದಿದ್ದೆ ಪ್ರಾಮಾಣಿಕವಾಗಿ ಹೇಳೋದಾದರೆ ಈ ಪುಸ್ತಕ ಓದಲಿಲ್ಲ ನಾನು ಮೊದಲು ಬೇರೆ ಪುಸ್ತಕ ಓದಿದೆ ಅವರು ಸಾಹಿತ್ಯೋಪಾಸಕರು ಬರೆದ ಬಗ್ಗೆ ಕಲೋಪಾಸಕರ ಬಗ್ಗೆ ಬರೆದಂಥದ್ದು ಆಸಕ್ತಿಯಿಂದ ಓದಿದ್ದೆ ಇದ್ರ ಬಗ್ಗೆ ಅಷ್ಟು ಓದಲಿಲ್ಲ ಯಾಕಂದರೆ ನನಗೆ ಮೈಸೂರಿನ ಪರಿಚಯ ಇರಲಿಲ್ಲ ಆವಾಗ ಮೈಸೂರಿನ ದಿವಾನರ ಬಗ್ಗೆ ಓದೋದು ಏನಿದೆ ನಾನು ಅಂತ ಬಿಟ್ಟಿದ್ದೆ ಆದರೆ ಆ ಮುನ್ನುಡಿ ಓದಿದೆ ಆ ಡಿವಿಜಿ ಡಿ ವಿ ಜಿ ಬರೀತಾರೆ ಇದೊಂದು ಮಹತ್ವದ ಸಂಪುಟ ಅಂತ ಹೇಳ್ತಾರೆ ಅವ್ರು ಹ್ಯಾಕೆ ಬರೀತಾರೆ ಅಂದರೆ ನನ್ನ ಜ್ಞಾಪಕ ಚಿತ್ರಶಾಲೆಯ ಸಂಪುಟಗಳಲ್ಲಿ ಇದು ಇಂದಿನ ದೇಶ ಪರಿಸ್ಥಿತಿಯಲ್ಲಿ ಮಿಕ್ಕ ಸಂಪುಟಗಳಿಗಿಂತ ಕೊಚ್ಚು ಕೊಂಚ ಹೆಚ್ಚು ತುರುತಿನದೆಂದು ನನಗನ್ನಿಸಿದೆ ಏಕೆಂದರೆ ಇದರ ವಿಷಯವು ರಾಜಕೀಯ ನಮ್ಮ ರಾಜಕೀಯವು ಹದಕ್ಕೆ ಬಂದಲ್ಲದೆ ನಮ್ಮ ದೇಶ ಜೀವನದ ಯಾವ ಅಂಶವೂ ಹದಕ್ಕೆ ಬರಲಾರದೆಂದು ನನ್ನ ನಂಬಿಕೆ ಈ ಮಾತನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತಲ್ಲಿ ಡಿ ವಿ ಜಿ ಬರೆದದ್ದು ಇವತ್ತಿಗೂ ಅದು ಸರಿ ಬಹುಶಃ ಇಪ್ಪತ್ತೈದು ವರ್ಷಕ್ಕೂ ಅದು ಸರಿಯಾಗಿ ಇರುತ್ತೆ ಅನಿಸುತ್ತೆ ಎಲ್ಲಿವರೆಗೂ ರಾಜಕೀಯ ಹದಕ್ಕೆ ಬರೋದಿಲ್ವೋ ನಮ್ಮ ದೇಶ ಜೀವನ ಹದ ಆಗೋದಿಲ್ಲ ಅಂತ ಡಿ ನಂಬಿದವರು ಅವರು ರಾಜಕೀಯದಲ್ಲಿ ಚೆನ್ನಾಗಿ ಪರಿಣತಿ ಪಡೆದಂಥವ್ರು ಹೇಳ್ತಾರೆ ನಮಗೆ ತಕ್ಕ ರಾಜ್ಯಕ್ರಮ ಎಂಥದ್ದೆಂಬುದನ್ನು ನಾವು ಇನ್ನೂ ಕಂಡುಕೊಳ್ಳಬೇಕಾಗಿದೆ ಆ ಪ್ರಶ್ನೆಯನ್ನು ವಿಚಾರ ಉಪಯುಕ್ತವಾದ ಸಾಮಗ್ರಿ ಈ ಪುಸ್ತಕದಲ್ಲಿ ಒಂದಿಷ್ಟು ಇದ್ದೀತು ಅಂತ ಮುನ್ನಡಿಯಲ್ಲಿ ಬರೀತಾರೆ ಒಂದಿಷ್ಟಲ್ಲ ಸಾಕಷ್ಟಿದೆ ಆ ಪುಸ್ತಕದಲ್ಲಿ ಬಹುಶಃ ನನಗನ್ಸುತ್ತೆ ಮೊನ್ನೆ ಯಾರೊಬ್ಬರು ಕೇಳ್ತಾಯಿದ್ರು ನನಗೆ ನೀವು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಎಮ್ ಎಲ್ ಎಸ್ಗೊಂದು ಮಾಡಿಬಿಡಿ ಸರ್ ಅಂತ ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ದಾರೆ ಎಮ್ ಎಲ್ ಎಗೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅಂತ ಹೇಳ್ತಾಯಿದ್ರು ನಾನು ಹೇಳಿದೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಬೋದು ಈ ಪುಸ್ತಕಗಳನ್ನು ಮುಖ್ಯವಾಗಿ ದಿವಾ ಮೈಸೂರಿನ ದಿವಾನರುಗಳು ನಾಲ್ಕನೇ ಸಂಪುಟ ಇದೆಯಲ್ಲ ಇದನ್ನು ಎಲ್ಲರಿಗೂ ಒಂದು ಸಲ ಸರಿಯಾಗಿ ಓದಿ ಅಂದರೆ ಎಷ್ಟೋ ಸರಿ ಆದೀತೆ ಅನ್ನೋ ಅನಿಸುತ್ತೆ ಅಷ್ಟು ಅದ್ಭುತವಾದ ಪುಸ್ತಕ ಅದು ಅವರೇ ಬರೀತಾರೆ ಈ ಗ್ರಂಥ ದೇಶ ಚರಿತ್ರೆ ಅಲ್ಲ ಆದರೆ ನಾನೊಂದು ಸ್ವಲ್ಪ ಬದಲಾಯಿಸ್ಕೋತೀನಿ ಅವ್ರ ಪರ್ಮಿಷನ್ ತೊಗೊಂಡು ಇದು ದೇಶ ಚರಿತ್ರೆಯೂ ಹೌದು ಬಿಕಾಸ್ ಹಿಸ್ಟ್ರಿ ಆಫ್ ಎ ನೇಷನ್ ಈಸ್ ದ ಹಿಸ್ಟ್ರಿ ಆಫ್ ಇಟ್ಸ್ ಲೀಡರ್ಸ್ ಅಂತ ನಾವು ಒಂದು ಪ್ರಪಂಚದ ಇತಿಹಾಸವನ್ನು ಗಮನಿಸಬೇಕಾದ್ರೆ ಒಂದು ದೇಶದ ಇತಿಹಾಸವನ್ನು ಗಮನಿಸಬೇಕಾದ್ರೆ ಕಲ್ಪನೆ ಮಾಡಿಕೊಳ್ಳಿ ಭಾರತದ ಇತಿಹಾಸವನ್ನು ಗಾಂಧೀಜಿ ಹೆಸರಿಲ್ಲದೇ ಚರ್ಚೆ ಮಾಡ್ತೀನಿ ನೆಹರು ಇಲ್ಲದೆ ಚರ್ಚೆ ಮಾಡ್ತೀನಿ ಪಟೇಲ್ ಇಲ್ಲದೆ ಚರ್ಚೆ ಮಾಡ್ತೀನಿ ಅಂದರೆ ಹೇಗಾಗತ್ತೆ ಆಗೋದೇ ಇಲ್ಲ ಒಂದಕ್ಕೊಂದು ಹಾಸು ಹೊಕ್ಕಾಗಿ ಹೋಗ್ಬಿಟ್ಟಿದೆ ಅದು ಭಾರತದ ಸಂಗ್ರಾಮ ಚ ತೊಗೊಂಡ್ರೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ ತೊಗೊಂಡ್ರೆ ಗಾಂಧೀಜಿ ಬರಬೇಕಲ್ಲಿ ಹಾಗೆ ಪ್ರತಿಯೊಬ್ಬ ನಾಯಕನ ಚರಿತ್ರೆ ಇದೆಯಲ್ಲ ಅದು ದೇಶ ಚರಿತ್ರೆ ನಿರ್ಮಾಣ ಮಾಡ್ತದೆ ದೇಶ ರೀತಿ ಹೋಗಿದೆ ಅದು ಒಂದು ಹಾಗೆ ಚರಿತ್ರೆಯಲ್ಲಿ ಗಣ್ಯರಾಗಿರಬೇಕಾದಂತಹ ಕೆಲ ಮಂದಿಯ ವೈಯಕ್ತಿಕ ಶೀಲ ಸ್ವಭಾವಗಳನ್ನು ಅವ್ರ ಮಾತಿದು ಎಷ್ಟು ಚೆನ್ನಾಗಿ ತೂಕ ಮಾಡಿ ಬರೀತಾರೆ ನನಗೆ ಡಿ ವಿ ಜಿದು ಇದು ಯಾಕೆ ತನಗೆ ತುಂಬ ಇಷ್ಟ ಆಗುತ್ತೆ ಚರ್ಚೆ ಮಾಡೋದಕ್ಕೆ ಜ್ಞಾಪಕ ಚಿತ್ರಶಾಲೆ ಅಂದರೆ ನಾನು ಕೆಲವೊಂದು ಕಡೆ ಅವ್ರ ಮಾತನ್ನೂ ಉಪಯೋಗಿಸ್ಕೋತೇನೆ ಕಾರಣ ಇಷ್ಟೇ ಯಾವುದನ್ನು ಒಂದು ಯಾವ ದೃಷ್ಟಿಯಿಂದ ನೋಡಬೇಕು ಅಂತ ಒಬ್ಬ ವ್ಯಕ್ತಿ ಚಿತ್ರಣ ಮಾಡಬೇಕಾದ್ರೆ ಈ ಮನುಷ್ಯ ಯಾರು ವ್ಯಕ್ತಿ ಚಿತ್ರಣ ಮಾಡೋಕ್ಕೆ ಹೊರಟಿದ್ದಾನೋ ಆ ಮನುಷ್ಯನಲ್ಲಿ ಸಂಯಮ ಇಲ್ಲದೆ ಹೋದರೆ ಮಾನಸಿಕ ಸ್ಥಿಮಿತೆಯಲ್ಲದೆ ಹೋದರೆ ಆ ಚರಿತ್ರೆಗೆ ಅಪಮಾನ ಮಾಡ್ತೇವೆ ನಾವು ಅದಕ್ಕೆ ನಮಗೆ ಒಂದಿದೆ ಡಿಫೆಂಡಿಂಗ್ ದ ಥೀಸಿಸ್ ಅಂತ ಒಂದು ಮಾತಿದೆ ಡಿಫೆಂಡಿಂಗ್ ದ ಥೀಸಿಸ್ ಅಂದರೆ ನಾನು ಹೀಗಿದೆ ಅಂದ್ಕೊಂಡಿದ್ದೇನೆ ಅದಕ್ಕೆ ಪೂರಕವಾದಂಥ ವಿಷಯಗಳನ್ನು ಹುಡುಕ್ತಾ ಹುಡುಕ್ತಾ ನಾನು ಹೇಳಿದ್ದು ಸರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಹೋಗ್ತೇನೆ ಅದಕ್ಕೆ ವಿಲ್ ಸ್ಟ್ಯಾಟ್ರ್ ನಾನು ಅವನು ಹೇಳ್ತಾನೆ ಡೋಂಟ್ ಡೂ ಎಕ್ಸ್ಪೆರಿಮೆಂಟ್ಸ್ ಟು ಪ್ರೂವ್ ಯು ಆರ್ ರೈಟ್ ಬಟ್ ಡೂ ಎಕ್ಸ್ಪೆರಿಮೆಂಟ್ಸ್ ಟು ಪ್ರೂವ್ ವಾಟ್ ಈಸ್ ರೈಟ್ ಅಂತ ಇಟ್ ಅದ್ಭುತವಾದ ಮಾತದು ನೀನು ಯಾವುದು ಸರಿ ಅಂದ್ಕೊಂಡಿದೆಯೋ ಅದನ್ನು ಸಾರ್ಥಕ ಮಾಡೋದಕ್ಕೆ ಪ್ರಯೋಗ ಮಾಡೋಕ್ಕೆ ಹೋಗಬೇಡ ಯಾವುದು ಸತ್ಯವೋ ಅದನ್ನು ಕಂಡು ಹಿಡಿಯೋದಕ್ಕೆ ಪ್ರಯೋಗ ಮಾಡುವಂತ ಡಿ ವಿ ಮನಸ್ಥಿತಿ ಆ ವಿಲ್ ಸ್ಟ್ಯಾಟ್ರ ಮನಸ್ಥಿತಿ ಇದೆ ಅದು ಮುಂದೆ ತಾವು ಗಮನಿಸ್ತೀರಿ ಅವ್ರು ಹೇಳ್ತಾರೆ ಈ ನಾಯಕರು ಅಂತ ಯಾರಿದ್ರೋ ದೇಶ ಚರಿತ್ರೆ ನಾಯಕರು ಅವರ ಶೀಲ ಸ್ವಭಾವಗಳನ್ನು ಗುರುತಿಸಿ ಹೇಗೆ ನಿದರ್ಶನಗಳ ಮೂಲಕ ಗುರುತಿಸಿ ಎತ್ತಿ ತೋರಿಸುವುದು ಗ್ರಂಥದ ಉದ್ದೇಶ ಅಂತ ಹೇಳ್ತಾರೆ ಇದು ಅದ್ಭುತವಾದ ಮಾತು ಯಾವ್ಯಾವುದೋ ಕ್ಷಣಗಳಲ್ಲಿ ಒಂದು ಯಾವುದೋ ನಿದರ್ಶನದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಚಿತ್ರ ಗೊತ್ತಾಗ್ಬಿಡುತ್ತೆ ನಮಗೆ ಮನುಷ್ಯನ ಸ್ವಭಾವ ಹೇಗೆ ಅಂತ ಗೊತ್ತಾಗುತ್ತೆ ಆ ನಿದರ್ಶನ ತೊಗೊಂಡಿದ್ದಾರೆ ಆದ್ದರಿಂದ ಈ ಗ್ರಂಥ ನಮಗೆ ಮಾರ್ಗದರ್ಶಿ ಅಷ್ಟೇ ಅಲ್ಲ ಆಕರ್ಷಕ ತುಂಬ ಆಗ್ತದೆ ಓದಬೇಕಾದ್ರೆ ಬೇಜಾರಾಗೋದಿಲ್ಲ ಆದರೆ ಒಂದು ಒಂದು ತೊಂದರೆ ಕೂಡ ಇದೆ ಇದರೊಳಗೆ ತುಂಬ ಸುಂದರವಾದ ಘಟನೆಗಳು ಬರ್ತಾವಲ್ಲಿ ಮನಸ್ಸನ್ನು ಕಲುಕುವಂಥವು ತಮಾಷೆ ಆದಂಥವು ಎಲ್ಲವೂ ಬರ್ತವೆ ಆದರೆ ಕೆಲವರು ಘಟನೆಗಳನ್ನೇ ಹಿಡ್ಕೊಂಡು ಹೋಗಿಬಿಡ್ತೇವೆ ರಂಜ ರಜನೀಯವಾಗಿ ಅದು ಹಿಂದಿರುವಂಥ ತತ್ವವನ್ನು ಮರೆತು ಹೋಗ್ತೇವೆ ಆ ತತ್ವ ಮರೀಬಾರದು ಅನ್ನೋ ಉದ್ದೇಶದಿಂದ ಹೇಳ್ತಾರೆ ಈ ಗ್ರಂಥದ ಉದ್ದೇಶ ಅದು ನಿದರ್ಶನಗಳ ಮೂಲಕ ಆ ವ್ಯಕ್ತಿಯ ಶೀಲ ಸ್ವಭಾವಗಳನ್ನು ಗುರುತಿಸುವಂಥದ್ದು ಅಂತ ಇನ್ನೊಂದು ಮುಖ್ಯ ವಿಷಯವನ್ನು ಹೇಳ್ತಾರೆ ಒಬ್ಬ ವ್ಯಕ್ತಿ ಚಿತ್ರವನ್ನು ನೋಡೋದಕ್ಕಿಂತ ಮೊದಲು ಆ ವ್ಯಕ್ತಿಯ ಹಿನ್ನೆಲೆ ವ್ಯಕ್ತಿ ಬದುಕಿದ್ದದ್ದಂಥ ಕಾಲದ ಹಿನ್ನೆಲೆ ಪರಿಚಯ ಆಗಬೇಕು ನಮಗೆ ಪರಿಚಯ ಆಗದೆ ಹೋದರೆ ಸರ್ಥ ಅರ್ಥ ಆಗೋದಿಲ್ಲ ಅಂತೆಯೇ ಈ ದಿವಾನರ್ಗಳ ವ್ಯಕ್ತಿ ಚಿತ್ರವನ್ನು ನೋಡುವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ್ಯ ವ್ಯವಸ್ಥೆ ಹೇಗಿತ್ತು ಈ ದಿವಾನರ್ಗಳಿಗಿದ್ದಂಥ ಅವಕಾಶಗಳ್ಯಾವು ಪರಿಮಿತಿಗಳ್ಯಾವು ಈ ವ್ಯವಸ್ಥೆಯಲ್ಲಿ ಅವರು ಹೇಗೆ ಕಾರ್ಯನಿರ್ವಹಿಸಿ ದೇಶ ಕಾರ್ಯಗಳನ್ನು ನಡೆಸಿದರು ಅನ್ನೋದು ಬಹಳ ವಿಚಾರ ಮಾಡುವಂಥ ಸ್ಥಿತಿ ಆಗ್ತದೆ ಇದು ಯಾಕೆ ಮುಖ್ಯ ಅಂತಂದರೆ ಇತ್ತೀಚೆಗೆ ನಾನು ಹೇಳ್ತಾ ಇದ್ದೆ ಕೆಲವರು ಆರ್ಗ್ಯೂ ಮಾಡ್ತಿರ್ತಾರೆ ವಾಟ್ ಗಾಂಧಿ ಡಿಡ್ ವಾಸ್ ನಾಟ್ ರೈಟ್ ಹಾಗೆ ಮಾಡಬಾರ್ದಾಗಿತ್ತು ರೀ ನಲ್ವತ್ತೆರಡನೇ ಸ್ಟಿಯಲ್ಲಿ ಮಾಡಿದ್ದ ಅವರು ನಾವು ಹೇಳೋದು ಯಾವಾಗ ಎರಡು ಸಾವಿರದ ಅದು ನಾನು ಹೇಳ್ತಿದ್ದೆ to understand what gandhi did in 1942 you should stand in 1942 and analyze 2005 ralli kootkondo gandhi ji made sarina thappa anthu helu sariyagolla agina kalada paristhiti hagittu aa kalada paristhitiyallo made sarina anthu vichara madidartha aag hinnele gotirbeku namage ee cricket ell samanyavagi heloduntu adanna out aagidano ilvo third umpire idane ಒಂದು ಇಪ್ಪತ್ತು ಸಲ ಟೆಲಿವಿಷನ್ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿ ನೋಡಿ ಔಟೋ ಎಲ್ಲೋ ಹೇಳ್ತಾನೆ ಪಾಪ ಅಲ್ಲಿಂದು ಹಂಪಾಯರಿಗೆ ಅವಕಾಶ ಇಲ್ಲ ಅದು ತಕ್ಷಣ ತೀರ್ಮಾನ ಕೊಡಬೇಕು ಅವನು ಅಲ್ವಾ ಆ ಕಾಲದ ವ್ಯಕ್ತಿ ಆ ಹಂಪಾಯರ್ ಇದ್ದ ಹಾಗೆ ನಾವೀಗ ಥರ್ಡ್ ಹಂಪರಾಗಿ ಕೂತಿದ್ದೀವಿ ಅದಕ್ಕೆ ದಿವಾನರ್ಗಳು ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಬೇಕಾದ್ರೆ ನಾವು ಆ ಕಾಲದಲ್ಲಿಂತ ನೋಡಬೇಕಾಗ್ತದೆ ಡಿ ವಿಜಿ ಹೇಳ್ತಾರೆ ನಾನು ಕೂಡ ಕೆಲವರು ದಿವಾನರು ನೋಡಿಲ್ದೇ ಇರೋದ್ರಿಂದ ಕೆಲವು ಊಹಾಪೂಹ ಆಗುವಂಥ ಚಾನ್ಸ್ ಇದೆ ನನ್ನೊಳಗೆ ಕೂಡ ಇದು ಅತ್ಯಂತ ಮ್ಯಾಚ್ಯೂರ್ ಮೈಂಡ್ ಹೇಳುವಂಥ ಮಾತು ಆದ್ದರಿಂದ ನಾನು ಹೇಳಿದ್ದನ್ನು ತಪ್ಪು ನಿಮ್ಗೆ ಯಾರಾದರೂ ಅನಿಸಿದರೆ ದಯವಿಟ್ಟು ನಾನು ಬರೋದು ತಿಳಿಸಿ ಕ್ಷಮೆ ಕೇಳ್ತೇನೆ ಅಂತ ಬರೆದಿದ್ದಾರೆ ಅಷ್ಟು ಮಾತೇ ಹೇಳ್ತಾರೆ ಅರುವತ್ತು ವರ್ಷಗಳ ಅವಧಿಯಲ್ಲಿ ಈ ದಿವಾನರುಗಳು ಇದ್ದಂಥ ಕೆಲಸ ಮಾಡಿದಂಥ ಕಾಲ ಸುಮಾರು ವರ್ಷ ಕಾಲ ಈ ಅರುವತ್ತು ವರ್ಷಗಳ ಅವಧಿಯಲ್ಲಿ ಹನ್ನೊಂದು ಜನ ದಿವಾನರುಗಳು ಮೈಸೂರು ರಾಜ್ಯದ ಕಾರ್ಯವನ್ನು ನಿರ್ವಹಿಸಿದರು ನಮ್ಮ ಭಾರತೀಯ ಕಾಲಭಾನದಲ್ಲಿ ಈ ಅರುವತ್ತು ವರ್ಷಗಳ ಕಾಲ ವಿಸ್ತಾರ ಒಂದು ಬಹಳ ಇಂಪಾರ್ಟೆಂಟ್ ಸಮಯ ಅದು ಮುಖ್ಯವಾದಂಥ ಕಾಲ ಸಮಯ ಅದೊಂದು ಪರ್ಯಾಯ ಅಂತ ಕರಿತೇವೆ ಪ್ರಭವ ಸಂವತ್ಸರದಿಂದ ಅಥವಾ ಪ್ರಭಾವ ಸಂವತ್ಸರದ ಮೊದಲಿನಿಂದ ಅಕ್ಷಯ ಸಂವತ್ಸರದ ಕೊನೆಯವರೆಗೂ ಒಂದು ಚಕ್ರ ಅರವತ್ತು ವರ್ಷಗಳ ಚಕ್ರ ಅಥವಾ ಈ ಅರವತ್ತು ವರ್ಷಗಳನ್ನು ಹ್ಯಾ ಕರೀತಾರೆ ಅಂತಂದರೆ ಕೆಲವೊಂದು ಮಾತಲ್ಲಿ ಕಾಲಪುರುಷನ ರಥ ಇದೆ ಆ ಕಾಲಪುರುಷನ ರಥಕ್ಕೆ ಚಕ್ರ ಇದೆಯಲ್ಲ ಗಾಲಿ ಇದೆಯಲ್ಲ ಆ ಗಾಲಿಗೆ ಅರುವತ್ತು ಅರ ಇದೆ ಅಂತೆ ಸ್ಪೋಕ್ಸ್ ಆ ಅರವತ್ತು ಹರಗಳನ್ನು ಅರುವತ್ತು ವರ್ಷ ಅಂತ ಕರೀತಾರೆ ಒಂದು ಚಕ್ರ ಸುತ್ತಿತ್ತು ಅಂದರೆ ಅರವತ್ತು ವರ್ಷ ಆಯಿತು ಅಂತ ಅರ್ಥ ಹೀಗೆ ಅಥವಾ ಅದು ನಮ್ಮ ಪ್ರಭಾವ ಸಂವತ್ಸರದಿಂದ ಆಗಬೇಕು ಅಂತಿಲ್ಲ ಯಾವುದೇ ಸಂವತ್ಸರದಿಂದ ಮತ್ತೆ ಅದೇ ಸಂವತ್ಸರ ಬರುವವರೆಗೂ ಆಗುವಂಥ ಕಾಲಮಾನ ಒಂದು ಪರ್ಯಾಯ ಅಥವಾ ಅರುವತ್ತು ವರ್ಷದ ಕಾಲಮಾನ ಅಂತ ಹೇಳ್ತೀವಿ ಒಂದು ಆವರ್ತ ಅದನ್ನು ಷಷ್ಠಬ್ಧಿ ಅಂತ ಕರಿತೇವೆ ನಮ್ಮಲ್ಲಿ ಕೂಡ ಮಾಡ್ತೀವಲ್ಲ ಅರವತ್ತು ವರ್ಷ ಆದ ತಕ್ಷಣ ಒಂದು ಷಷ್ಠಬ್ಧಿ ಶಾಂತಿ ಅಂತ ಮಾಡ್ತಾರೆ ಇಂದು ಕೇಳಿದ್ನೇಲೂ ನೆನಪಿಲ್ಲ ನನಗೆ ಅರವತ್ತು ವರ್ಷಕ್ಕೆ ಯಾಕೆ ಮಾಡಬೇಕು ಎಪ್ಪತ್ತೈದು ಯಾಕೆ ಮಾಡಬಾರ್ದು ಐವತ್ತಕ್ಕೂ ಮಾಡಬಹುದು ಅರುವತ್ತೇನು ವಿಶೇಷ ಅಂತಂದಾಗ ವಿಶೇಷ ಇದು ಸಂವತ್ಸರಗಳು ಒಂದು ಚಕ್ರ ಒಂದು ಕಾಲಮಾನ ಒಂದು ಪರ್ಯಾಯ ಒಂದು ಆವರ್ತ ಅಂತಿರೋದು ಒಂದಾದರೆ ವೈಜ್ಞಾನಿಕವಾಗಿ ಒಂದು ಕಾರಣ ಇದೆ ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿ ಮಿಲಿಯಾಂತರವಾದಂಥ ಜೀವಕೋಶಗಳಿದೆ ಸೆಲ್ಸ್ ಇದೆ ಪ್ರತಿಕ್ಷಣಕ್ಕೂ ಸೆಲ್ಸ್ ಸಾಯ್ತವೆ ಹೊಸ ಸೆಲ್ ಹುಟ್ಟು ಬರ್ತದೆ ಪ್ರತಿ ಕ್ಷಣಕ್ಕೂ ಆಗ್ತಾಯಿದೆ ಆದರೆ ನನ್ನ ದೇಹದಲ್ಲಿರುವಂಥ ಎಲ್ಲ ಹಳೆ ಸೆಲ್ಲುಗಳು ಸತ್ತು ಜೀವಕೋಶಗಳು ಹೋಗಿ ಹೊಸ ಜೀವಕೋಶ ಬರಬೇಕಾದರೆ ಅದಕ್ಕೆ ಕಾಲಾವಧಿ ಹನ್ನೆರಡು ವರ್ಷ ಅಂತ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನನ್ನ ದೇಹದಲ್ಲಿರುವಂಥ ಎಲ್ಲ ಹಳೆ ಜೀವಕೋಶಗಳು ಹೋಗಿ ಹೊಸ ಜೀವಕೋಶ ಬರ್ತದೆ ಓವರ್ ಆಲಿಂಗ್ ಅನ್ಬೋದು ಇದಕ್ಕೆ ಹೀಗೆ ನಮ್ಮ ದೇಹಕ್ಕೆ ಮನುಷ್ಯ ದೇಹಕ್ಕೆ ಈಗ ಹೊಸ ಜೀವಕೋಶಗಳನ್ನು ಪಡೆಯುವಂಥ ಶಕ್ತಿ ಐದು ಬಾರಿ ಮಾತ್ರ ಸಾಧ್ಯ ಹನ್ನೆರಡು ವರ್ಷಕ್ಕೊಂದು ಸಲ ಪೂರ್ತಿ ಹೊಸ ಜೀವಕೋಶಗಳು ಬರ್ತವೆ ಅದಕ್ಕೆ ನಮ್ಮಲ್ಲೊಂದು ಮಾತುಂಟು ಹಿಂದೂ ಸಂಪ್ರದಾಯ ತ ಗಮನಿಸಿರಬೇಕು ಯಾರೋ ಹತ್ತಿರದ ಸಂಬಂಧಿಗಳನ್ನು ಹನ್ನೆರಡು ವರ್ಷ ನೋಡದೆ ಹೋದರೆ ಮುಖ ನೋಡಬೇಡಿ ದೇವಸ್ಥಾನದಲ್ಲಿ ನೋಡಿ ಅಥವಾ ಎಣ್ಣೆಯಲ್ಲಿ ಮುಖ ನೋಡಿ ಅಂತಾರೆ ದೇವಸ್ಥಾನದಲ್ಲಿ ನೋಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ನೀನು ನೋಡಿದ್ದೇ ಅಲ್ಲಪ್ಪ ಮನುಷ್ಯ ಹನ್ನೆರಡು ವರ್ಷದಿಂದ ಅವನು ಆವತ್ತಿನ ಒಂದು ಜೀವಕೋಶನೂ ಉಳಿದಿಲ್ಲ ಈಗ ಪೂರ್ತಿ ಹೊಸದಾಗಿದೆ ಈಗಂತ ಇಸ್ ಟೋಟ್ಲಿ ಅನ್ಯೂ ಪರ್ಸನ್ ಅಂತ ಹೊಸ ಮನುಷ್ಯ ಇದ್ದ ಹಾಗೆ ಅದಕ್ಕೆ ನಮ್ಮಲ್ಲಿ ಒಂದು ಮಾತಿತ್ತು ಹೊಸಬ್ರನ್ನ ಯಾರನ್ನ ಭಟ್ಟಿಯಾದರೂ ಭಗವಂತನ ಸಾನಿಧ್ಯದಲ್ಲಿ ಬರ್ಮಾಡ್ಕೋಬೇಕು ಅಂತ ಹಾಗೆ ಅದಕ್ಕೆ ದೇವಸ್ಥಾನದಲ್ಲಿ ನೋಡಬೇಕು ಅಂತ ಹಾಗೆ ದೇಹ ಐದು ಸಲ ಮಾತ್ರ ರೀಚಾರ್ಜ್ ಮಾಡ್ಕೊಳ್ಳುತ್ತೆ ಅಂದರೆ ಎಷ್ಟು ವರ್ಷ ಆದಂಗೆ ಆಯಿತು ವರ್ಷ ಆಯಿತು ಅದಕ್ಕೆ ನಾನು ತಮಾಷೆ ಮಾಡಿ ಹೇಳ್ತಿರ್ತೀನಿ ಅರವತ್ತು ವರ್ಷ ಆದ ತಕ್ಷಣ ಶಾಂತಿ ಶಾಂತಿ ಶಾಂತಿ ಅಂತ ಹೇಳೋದು ಶಾಂತಿ ಮಾಡಬೇಕು ಅಂತಾರೆ ಅಂದರೆ ಹೇಳಿದ ಹಾಗೆ ಸ್ವಾಮಿ ಪ್ರೊಡಕ್ಷನ್ ಐ ಸ್ಟಾಪ್ ಓನ್ಲಿ ಮೇಂಟೆನೆನ್ಸ್ ಈಸ್ ಕಂಟಿನ್ಯೂಯಿಂಗ್ ಪ್ರೊಡಕ್ಷನ್ ಸ್ಟಾಪ್ ಆಯಿತು ಬರೀ ಮೇಂಟೆನೆನ್ಸ್ ಇದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂಥೇಳು ಹಾಗೆ ಷಷ್ಟಬ್ದಿ ಪೂರ್ತಿ ಅಂತ ಡಿ ವಿ ಜಿ ಎಷ್ಟು ತಮಾಷೆ ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಈ ಆವರ್ತ ಇದೆಯಲ್ಲ ಅರವತ್ತು ವರ್ಷಗಳ ಆವರ್ತ ಭಾಳ ಮುಖ್ಯ ಇದು ಗಮನಾರ್ಹವಾದಂಥದ್ದು ನಮ್ಮ ಮೈಸೂರು ರಾಜ್ಯಕ್ಕೂ ಹಾಗೆ ಆಗಿತ್ತು ಅಂತ ಅರುವತ್ತು ವರ್ಷಗಳ ಕಾಲ ಮಾತ್ರ ದಿವಾನ್ರಿದ್ದರು ನಮ್ಮಲ್ಲಿ ಅಂತ ಮುಂದೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಡಿ ಯಾವುದೇ ದೇಶದ ಕಥೆಯನ್ನು ಸ್ಥೂಲವಾಗಿ ಹೇಳ್ಬೋದಾದರೆ ಅವುಗಳನ್ನು ಎರಡು ಯುಗಗಳಲ್ಲಿ ವಿಭಾಗ ಮಾಡಬಹುದು ಅಂತ ಎರಡು ಯುಗಗಳು ಯಾವ ಎರಡು ಯುಗಗಳುವು ಒಂದು ಪೌರಾಣಿಕ ಯುಗ ಇನ್ನೊಂದು ಚಾರಿತ್ರಿಕ ಯುಗ ಅಂತ ನನಗೆ ಅದ್ಭುತ ಅನಿಸೋದು ಡಿ ವಿ ಜಿ ಅನಲಿಟಿಕಲ್ ಎಬಿಲಿಟಿ ದಿವಾನ್ರು ನಾವು ಚರ್ಚೆ ಮಾಡಬೇಕಾದ್ರೆ ಬ್ಯಾಗ್ರೌಂಡ್ ಎಷ್ಟು ಚೆನ್ನಾಗಿ ಕೊಡ್ತಾ ಹೋಗ್ತಾರೆ ಅವರು ಅರುವತ್ತು ವರ್ಷಗಳ ದಿವಾನ್ರಿದ್ದರು ನಮ್ಮ ದೇಶದ ಚರಿತ್ರೆಯನ್ನು ಗಮನಿಸಬೇಕಾದ್ರೆ ಪೌರಾಣಿಕ ಯುಗ ಅಂದರೆ ಏನು ಚಾರಿತ್ರಿಕ ಯುಗ ಅಂದರೆ ಏನು ಅವ್ರು ಹೇಳ್ತಾರೆ ಪೌರಾಣಿಕ ಅಂದರೆ ಯಾವುದು ಪೂರ್ವಕಾಲದ ಕಿಂವದಂತಿ ಹಾಗಿತ್ತಂತೆ ಹೀಗಿತ್ತಂತೆ ಹೌದು ಹಾಗಿತ್ತು ಅದರಲ್ಲಿ ಊಹಾ ಪೋಹ ಕಲ್ಪನೆ ಎಲ್ಲ ಸೇರಿಕೊಂಡಿದೆ ನಾವು ನೋಡಿದ್ದೀವಿ ಪುರಾಣ ಕಥೆಗಳನ್ನ ನೋಡಿದಾಗ ಒಂದೊಂದು ಸಲ ಆಶ್ಚರ್ಯತೆ ಹೀಗಿತ್ತ ಇಲ್ಲೋ ಸೀತೆ ಪಾದ ಅಂತ ಇಲ್ಲೆಲ್ಲಿ ಬಂದುಬಿಡ್ತು ಇಲ್ಲ ಯಾಕೆ ಬಂದಿದ್ದರು ಸೀತೆ ಬಂದಿರ್ಬೋದಪ್ಪ ಅದು ಹಾಗೆ ಊಹೆಗಳ ಹಾಗೆ ಕಲ್ಪನೆಗಳ ಹಾಗೆ ಎಷ್ಟೋ ಕಡೆ ಅವರ ಕತೆ ಬರೆಯುವವನ ಚಮತ್ಕಾರಿಕವಾದಂಥ ಚಿಂತನೆಗಳು ಕೂಡ ಸೇರ್ಕೊಂಡ್ಬಿಡ್ತದೆ ಅದರೊಳಗೆ ಅದಕ್ಕೆ ಬಾಹ್ಯ ಆಧಾರಗಳಿಲ್ಲ ಅಂತ ಡಿ ವಿಜ್ ಅನಾಲಿಸ್ ಆಗಿದೆ ಅಂದರೆ ಪೌರಾಣ ಯುಗಕ್ಕೆ ನೀವೇನಾದರೂ ಕಥೆ ಇರ್ಬೋದು ಕಲ್ಪನೆ ಇರ್ಬೋದು ಊಹಾಪೋಹ ಇರ್ಬೋದು ಆದರೆ ಬಾಹ್ಯ ಪ್ರಮಾಣದ ಆಧಾರ ಇರೋದಿಲ್ಲ ಅದಕ್ಕೆ ಅಂತ ಇನ್ನೊಂದು ಚಾರಿತ್ರಿಕ ಯುಗ ಅಂತಂದರೆ ಚರಿತ್ರೆ ಅಂದರೆ ತಾರೀಕು ಸ್ಥಳ ಸಂದರ್ಭ ಪರಿಚಯ ಇದೆ ನಮಗೆ ಇಂಥ ದಿವಸ ಇದಾಯಿತು ನಮ್ಮ ದೇಶ ಸ್ವಾತಂತ್ರ್ಯ ಬಂದದ್ದು ಈ ದಿವಸ ರಿಪಬ್ಲಿಕ್ ಆದದ್ದು ಈ ದಿವಸ ಖಂಡಿತವಾಗಿ ತಾರೀಖೆಲ್ಲ ಇದೆ ಅದಕ್ಕೆ ಯಾವುದಕ್ಕೆ ತಾರೀಖು ಸ್ಥಳ ಸಂದರ್ಭ ಗೊತ್ತಿದೆಯೋ ನಿಖರವಾದ ಪ್ರಮಾಣಗಳನ್ನು ಹೊಂದಿದೆಯೋ ಅದು ಚಾರಿತ್ರೆ ನಮ್ಮ ಚರಿತ್ರೆ ಇದೆಯಲ್ಲ ಮೈಸೂರು ಚರಿತ್ರೆ ಕಳೆದ ಐದುನೂರು ವರ್ಷವನ್ನು ಗಮನಿಸಿದರೆ ಡಿ ವಿ ಜಿ ಬರೆದಿರೋದು ಐದುನೂರು ವರ್ಷ ಇತಿಹಾಸವನ್ನು ಗಮನಿಸಿದರೆ ಅದನ್ನು ಐದು ಘಟ್ಟಗಳಲ್ಲಿ ವಿಂಗಡಿಸಬಹುದು ಅಂತ ಸಿಸ್ಟಮ್ಯಾಟಿಕ್ ಕ್ಲಾಸಿಫಿಕೇಶನ್ ಐದುನೂರು ವರ್ಷವನ್ನು ಐದು ಘಟ್ಟದಲ್ಲಿ ಮಾಡಿದ್ದಾರೆ ಡಿ ವಿ ಜಿ ಹೇಗೆ ರಾಜ್ಯ ಸಂಸ್ಥಾಪನೆ ಮಾಡಿದ ದಿವಸದಿಂದ ಹೈದರಾಲಿ ಆಕ್ರಮಣ ಮಾಡುವವರೆಗೂ ಹೈದರಾಲಿ ಕಾಲ ಅಂದರೆ ಸುಮಾರು ಸಾವಿರದ ಏಳ್ನೂರ ಅಲ್ಲಿವರೆಗೂ ಒಂದು ಘಟ್ಟ ಅದು ಮುಂದೆ ಸಾವಿರದ ಏಳ್ನೂರ ಅರವತ್ತರಿಂದ ಟಿಪ್ಪು ಸುಲ್ತಾನನ ಅವಸಾನದವರೆಗೆ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಅದು ಮೂವತ್ತೊಂಬತ್ತು ವರ್ಷಗಳ ಅವಧಿಯದು ಮುಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರರು ಸಿಂಹಾಸನ ಆರೋಹಣದಿಂದ ಬ್ರಿಟಿಷ್ ಸರ್ಕಾರದವರು ಅಧಿಕಾರ ವಹಿಸಿಕೊಳ್ಳುವವರೆಗೂ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಇದೊಂದು ಮುಖ್ಯ ಹಂತ ಅಲ್ಲಿ ಮೈಸೂರು ರಾಜ್ಯರ ಅಧಿಕಾರ ಹೋಯಿತು ಬ್ರಿಟಿಷ್ ಆಡಳಿತ ಬಂತು ಮುಂದೆ ಐವತ್ತು ವರ್ಷ ಇದೆಯಲ್ಲ ಬ್ರಿಟಿಷ್ ಆಳ್ವಿಕೆ ಐವತ್ತು ವರ್ಷ ಅಂದರೆ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಐವತ್ತು ವರ್ಷ ಬ್ರಿಟಿಷ್ ಆಳ್ವಿಕೆ ಮಾಡಿದರು ಅದೊಂದು ಹಂತ ಮುಂದೆ ಐದನೇ ಘಟ್ಟ ಅಂದರೆ ರಾಜರ ಆಳ್ವಿಕೆ ಪುನಃ ಬಂತು ಮೈಸೂರು ರಾಜ್ಯ ರಾಜಮನೆತನಕ್ಕೆ ಬಂತು ಬಂದಾಗಿನಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅವಸಾನದವರೆಗೆ ಅಲ್ಲಿವರೆಗೂ ಅಂದರೆ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ನಲವತ್ತೊಂದರವರೆಗೂ ಈ ಅರುವತ್ತು ವರ್ಷ ಇದೆಯಲ್ಲ ಇದು ಐದನೇ ಘಟ್ಟ ಡಿ ವಿ ಜಿ ಈಗ ಬರ್ತಾರೆ ಈಗ ನಮ್ಮ ಪುಸ್ತಕಕ್ಕೆ ಸಂಬಂಧಪಟ್ಟಂಥದ್ದು ಐದನೇ ಘಟ್ಟ ಐದನೇ ಘಟ್ಟ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತೊಂದರವರೆಗೆ ಎಷ್ಟು ಜನ ದಿವಾನರುಗಳಾಗಿ ಹೋದರು ಅಂತಂದು ಪಟ್ಟಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಪಟ್ಟಿ ನೋಡೋದಕ್ಕೆ ಇದನ್ನು ಹನ್ನೊಂದು ಜನ ದಿವಾನರು ಅಧಿಕಾರ ಮಾಡಿದರು ಅದು ಬರ್ಕೊಂಡು ಬಂದಿದ್ದೆ ನನ್ನ ಪರ್ಪಸ್ಲಿ ಅವ್ರು ಎಷ್ಟೆಷ್ಟು ವರ್ಷ ಇದ್ದರು ಎಷ್ಟು ತಿಂಗಳುಗಳಿದ್ದರು ಅಂತ ಯಾಕಂದರೆ ಕೆಲವು ಹೆಸರು ನಮ್ಮ ಮನಸ್ಸಲ್ಲಿದೆ ನಮ್ಮ ಮನಸ್ಸಿಗೆ ಕೆಲವು ಹೆಸರು ಗೊತ್ತಿದೆ ನಮಗೆ ಮೊದಲನೇದವರು ಸಿ ರಂಗಾಚಾರ್ಯರವರು ರಂಗಾಚಾರ್ಲು ಅಂತಂತಿದ್ರು ಅಥವಾ ರಂಗಾಚಾರ್ಯರು ಅಂತ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಸಾರಿ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತ್ ಮೂರರವರೆಗೂ ಸುಮಾರು ಎರಡು ವರ್ಷ ಮೂರು ತಿಂಗಳು ಅವರ ಅಧಿಕಾರ ಮುಂದೆ ಕೆ ಶೇಷಾದ್ರಿ ಅಯ್ಯರವರು ಎಲ್ರಿಗೂ ಹೆಸರು ಪರಿಚಯ ಇರುವಂಥದ್ದು ಶೇಷಾದ್ರೇಯ್ಯರವರು ಅವರು ಎಂಬತ್ತ್ಮೂರರಿಂದ ಸಾವಿರದ ಒಂಬೈನೂರವರೆಗೂ ಇದ್ದರು ಸುಮಾರು ಏಳುವರೆ ವರ್ಷ ದಿವಾನ್ರಾಗಿದ್ದರು ಟಿ ಆರ್ ಎ ತಂಬು ಚೆಟ್ಟಿಯವರು ಜನಕ್ಕೆ ಹೆಸರು ಗೊತ್ತಿರಲಿಕ್ಕಿಲ್ಲ ತಂಬು ಚೆಟ್ಟಿಯವರು ಅವರು ಸುಮಾರು ಏಳು ತಿಂಗಳು ದಿವಾನ್ರಾಗಿದ್ದರು ಸರ್ ಪಿ ಎನ್ ಕೃಷ್ಣಮೂರ್ತಿಯವರು ಅವರು ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಒಂಬೈನೂರ ಆರರವರೆಗೂ ಸುಮಾರು ಐದು ವರ್ಷ ಮೂರು ತಿಂಗಳು ಅವರ ದಿವಾನರಾಗಿದ್ದರು ವಿ ಪಿ ಮಾಧವರಾಯರು ಮಾಧವರಾಯರಾದದ್ದು ಸಾವಿರದ ಒಂಬೈನೂರ ಆರರಿಂದ ಸಾವಿರದ ಒಂಬೈನೂರ ಒಂಬತ್ತರವರೆಗೂ ಮೂರು ವರ್ಷ ಟಿ ಆನಂದರಾಯರು ಆಮೇಲೆ ಬಂದವರು ಸಾವಿರದ ಒಂಬೈನೂರ ಒಂಬತ್ತರಿಂದ ಸಾವಿರದ ಒಂಬೈನೂರ ಹನ್ನೆರಡರವರೆಗೂ ಸುಮಾರು ಮೂರುವರೆ ವರ್ಷ ಅವರು ದಿವಾನರಾಗಿದ್ದವರು ಆ ನಂತರ ಬಂದವರು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಅವರು ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೂ ಆರು ವರ್ಷ ದಿವಾನರಾಗಿದ್ದವರು ಅವ್ರ ನಂತರ ಸರ್ದಾರ್ ಎಮ್ ಕಾಂತರಾಜರಸ್ರವರು ಸಾವಿರದ ಒಂಬೈನೂರ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೂ ಸುಮಾರು ಮೂರು ವರ್ಷ ಮೂರು ತಿಂಗಳು ಆಗುತ್ತೆ ಅಷ್ಟು ದಿವಾನರಾಗಿದ್ದರು ಸರ್ ಎ ಎನ್ ಬ್ಯಾನರ್ಜಿಯವರು ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೂ ನಾಲ್ಕು ವರ್ಷ ಸರ್ ಮಿರ್ಜಾ ಇಸ್ಮಾಯಿಲ್ರವರು ಅದು ಭಾಳ ಜನಕ್ಕೆ ಗೊತ್ತಿರುವಂಥದ್ದು ಮಿರ್ಜಾ ಇಸ್ಮಾಯಿಲ್ರವರು ಬಹುಶಃ ಬಹುದೀರ್ಘಕಾಲದಲ್ಲಿ ದೀರ್ಘ ಕಾಲದವರೆಗೂ ಅವರು ದಿವಾನರಾಗಿದ್ದಂಥವ್ರು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತೊಂದರವರೆಗೂ ಹದಿನೈದು ವರ್ಷಗಳ ಕಾಲ ಅವರು ದಿವಾನರಾಗಿದ್ದರು ಇದರ ನಡುವೆ ಮಿರ್ಜಾ ಇಸ್ಮಾನ್ರವ್ರು ಇಂಗ್ಲೆಂಡಿಗೆ ಹೋದಾಗ ಅವರ ಸ್ಥಾನದಲ್ಲಿ ಇನ್ನೊಬ್ಬರು ಸ್ವಲ್ಪ ದಿವಸ ದಿವಾನರಾಗಿದ್ದರು ಸರ್ ಎಮ್ ಕೃಷ್ಣರಾಯರು ಎಮ್ ಕೃಷ್ಣರಾಯರು ಸಾವಿರದ ಒಂಬೈನೂರ ಮೂವತ್ತ್ಮೂರು ಏಪ್ರಿಲಿಂದ ಸಾವಿರದ ಒಂಬೈನೂರ ನಾಲ್ಕು ತಿಂಗಳು ಅವರು ದಿವಾನರಾಗಿದ್ದರು ಈ ಹನ್ನೊಂದು ಜನ ದಿವಾನರಾಗಿದ್ದಾರೆ ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ವರ್ಷ ಭಾಳ ಮುಖ್ಯ ಆಗಲಿಕ್ಕಿಲ್ಲ ಇತ್ತೀಚೆಗೆ ನಾನೊಂದು ಪ್ರಯೋಗ ಮಾಡಿದ್ದೆ ನಾನು ಪ್ರಿನ್ಸಿಪಾಲ್ಸಿಗೆ ಒಂದು ವರ್ಕ್ಶಾಪ್ ಮಾಡಿದಾಗ ಎಲ್ಲ ದೊಡ್ಡ ಒಳ್ಳೊಳ್ಳೆ ಶಾಲೆ ಪ್ರಿನ್ಸಿಪಾಲ್ಸ್ ಎಲ್ಲ ಬಂದಿದ್ದರು ಬಂದಾಗ ಅವ್ರಿಗೆ ನಾನು ಸ್ವಲ್ಪ ತೊಂದರೆ ಆಗಲೇನೋ ಅಥವಾ ಇರಬೇಕು ಒಂದು ಪ್ರಶ್ನೆ ಕೇಳಿದ್ದೆ ಒಂದು ಐದು ನಿಮಿಷ ಟೈಮ್ ಕೊಡ್ತೀನಿ ಐದೈದು ನಿಮಿಷದಲ್ಲಿ ನಮ್ಮ ರಾಜ್ಯದ ನಮ್ಮ ದೇಶದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರನ್ನು ಬರೆದುಕೊಡಿ ತಕ್ಷಣ ಅಂತ ಎಲ್ಲ ಪ್ರಧಾನಮಂತ್ರಿಗಳ ಹೆಸರನ್ನು ಬರ್ಕೊಡಿ ಆ್ಯಸ್ ಮಚ್ ಆಸ್ ಪಾಸಿಬಲ್ ಕ್ರೊನಾಲಜಿಕಲಿ ಇಂದು ಆರ್ಡರ್ ಬರ್ಕೊಡಿ ಅಂತ ಕೊಟ್ಟೆ ನೀನು ನಂಬಲಿಕ್ಕಿಲ್ಲ ಸ್ನೇಹಿತರನ್ನ ಹೇಳ್ತೀನಿ ಅಂತ ಸುಮಾರು ಮೂವತ್ತು ಜನ ಪ್ರಿನ್ಸಿಪಾಲ್ದೊಳಗೆ ಇಬ್ಬರೋ ಮೂರು ಜನ ಎಲ್ಲರ ಹೆಸರು ಬರೆದಿದ್ದರು ಬಾಕಿದವ್ರಿಗೆ ಹೆಸರು ಗೊತ್ತಿರಲಿಲ್ಲ ಅಂದರೆ ಅವರು ಮರ್ತಿದ್ದಾರೆ ಅಂತಲ್ಲ ಅವರು ನೆನಪಾಗುವ ಹಂಗಿರಲಿಲ್ವೋ ಏನೋ ಕೆಲವ್ರ ಹೆಸರೇ ನೆನಪಿಲ್ಲ ಕೆಲವರಿಗೆ ಓಹ್ ಹೌದಲ್ಲ ಅವ್ರು ಮರ್ತೇ ಬಿಟ್ಟನಲ್ಲ ಅವರು ಇದ್ದದೇ ಮರೆತು ಹೋಗಿತ್ತು ನನಗೆ ಅಂತ ಕೆಲವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರೂ ಮರೀಲಿಲ್ಲ ಬಹುಶಃ ತುಂಬ ಕಡಿಮೆ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದವರು ಅವ್ರ ಹೆಸರು ಮರ್ತಿಲ್ಲ ಅಂದರೆ ಕಾಲ ಮುಖ್ಯ ಅಲ್ಲ ಆ ಇರುವಂಥ ಕಾಲದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ ಹಾಗೆ ಡಿ ವಿ ಜಿ ಭಾಳ ಚೆನ್ನಾಗಿ ನೆನೆಸ್ಕೋತಾರೆ ಈ ಹನ್ನೊಂದು ಮಂದಿಯಲ್ಲಿ ಅವ್ರು ಎಷ್ಟು ಜನ ನೋಡಿದರು ಅಂತ ಪ್ರಾಮಾಣಿಕವಾಗಿ ಬರೀತಾರೆ ಐದನೈದವರಾದಂಥ ವಿ ಪಿ ಮಾಧವರಾಯರಿಂದ ಹಿಡಿದು ಎಮ್ ಎನ್ ಕೃಷ್ಣರಾಯರವರವರೆಗೂ ಆ ಎಲ್ಲ ದಿವಾನರನ್ನು ನಾನು ಹತ್ತಿರದಿಂದಲೋ ದೂರದಿಂದಲೋ ನೋಡಿದಂಥವನು ಮೊದಲಿನವರು ನೋಡಿಲ್ಲ ಅವ್ರ ಬಗ್ಗೆ ಕೇಳಿ ಗೊತ್ತು ಅಷ್ಟೇ ನನಗೆ ಅಂತ ಬರೀತಾರೆ ಆದರೆ ಅವ್ರು ಬರೀಬೇಕಾದ್ರೂ ಮಾತು ಬರೀತಾರೆ ಬರೆಯೋರ ಬಗ್ಗೆ ಕೇಳಿ ಗೊತ್ತಲ್ಲ ಅವ್ರ ಬಗ್ಗೆ ಪ್ರಮಾಣೀಭೂತವಾಗಿ ಬರೆಯುತ್ತೇನೆ ಎಂದು ಬರೀತಾರೆ ಅಂದರೆ ತೀರಾ ಗೊತ್ತಿರೋರ ಕಡೆಯಿಂದ ಚೌಕಾಸಿ ಮಾಡಿ ಗೊತ್ತು ಮಾಡ್ಕೊಂಡು ಬರೆದಂಥ ವಿಷಯ ಅದು ಅಂತ ಇನ್ನೊಂದು ವಿಷಯ ಮುಖ್ಯವಾಗಿ ಗೊತ್ತಾಗಬೇಕಾದದ್ದು ಈ ದಿವಾನ್ರ ಕೆಲಸ ಏನಿತ್ತ ಹಾಗಾದರೆ ಅಂದಾಗ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ರಾಜ್ಯದ ಅಧಿಕಾರ ಸ್ಥಾನಗಳು ಯಾವುದು ಅಂತ ಅಧಿಕಾರಸ್ಥಾನಗಳು ಮೂರು ಮೊದಲನೇದ್ದು ಮಹಾರಾಜರು ಅಧಿಕಾರಸ್ಥಾನ ಎರಡನೇದು ಬ್ರಿಟಿಷ್ ರೆಸಿಡೆಂಟ್ ಅವನ ಬಿದ್ದ ಯಾವಾಗಲೂ ಜೊತೆಗಿರೋನು ಮೂರನೇದವರು ಅಧಿಕಾರ ವರ್ಗ ಅದರ ನೇತೃತ್ವ ದಿವಾನರಿಗೆ ಈ ಮೂರು ಜನ ಅಧಿಕಾರ ಇರುವಂಥ ಒಂದು ಹಂಚಿಕೊಂಡಿರುವಂಥದ್ದು ಮೊದಲನೇದ್ದು ಮಹಾರಾಜರು ಮಹಾರಾಜರ ಅಧಿಕಾರ ಹೆಚ್ಚಿನದಾಗಿತ್ತು ಆದರೆ ಬರೀತಾರೆ ಅವರು ಮಹಾರಾಜರು ಒಂದು ನಂಬಿಕೆ ಇತ್ತು ಕೆಲವು ಜನಕ್ಕೆ ಬರೀ ಸ್ಟ್ಯಾಂಪ್ ಮಾತ್ರ ಅವ್ರು ಬರೀತಾರೆ ರಬ್ಬರ್ ಸ್ಟ್ಯಾಂಪ್ ಮಾತ್ರ ಅಂತ ಅಂದ್ಕೊಂಡಿದ್ರೆ ತಪ್ಪದು ಹಾಗೆರಲಿಲ್ಲ ಮಹಾರಾಜರುಗಳು ಮೊದಲನೇ ಕಾಲದಲ್ಲಿ ಆಗಿತ್ತೇನೋ ದಿವಾನ್ ರಂಗಾಚಾರ್ಯಾಗ ಚಾಮರಾಜ ಒಡೆಯರು ತುಂಬ ಚಿಕ್ಕವರಾಗಿದ್ದರು ಬಾಲಕರಾಗಿದ್ದರು ಅವಾಗ ತುಂಬ ಸಣ್ಣವರಾಗಿದ್ದರು ಆದ್ದರಿಂದ ದಿವಾನ್ರು ಹೇಳಿದ ನಡೀತದೆ ಅನ್ನುವಂಥ ಮಾತು ಇರಬಹುದಾಗಿತ್ತು ಆದರೆ ಅದೇ ಮುಂದೆ ಶೇಷಾದ್ರಿ ಅಯ್ಯವರವರು ಬಂದಾಗ ಅದೇ ಚಾಮರಾಜ ಒಡೆಯರ್ ಚೆನ್ನಾಗಿ ನಡೆಸ್ಕೊಂಡ್ರು ಅಂತ ಹೇಳ್ತಾರೆ ಮಹಾರಾಜರು ರಬ್ಬರ್ ಸ್ಟ್ಯಾಂಪ್ ಆಗಿರಲಿಲ್ಲ ಅಂತ ಹೇಳ್ತಾರೆ ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾತು ಬಂದಾಗಂತೂ ಡಿ ವಿ ಜಿ ಮಾತು ತುಂಬ ಸುಂದರ ಆಗ್ತಾ ಹೋಗ್ತದೆ ಬರೀತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರವರಂತೂ ಆದರ್ಶ ಪ್ರಭುಗಳಾಗಿದ್ದರು ಅಂತ ಅವರು ಅಧಿಕಾರ ಕೇಳಲಿಲ್ಲ ಆದರೆ ಅಧಿಕಾರದ ಕೇಂದ್ರ ಅವರೇ ಆಗಿದ್ರು ಅಂತ ಅಂದರೆ ಅಷ್ಟು ಸಮರ್ಥರಾಗಿ ನಡೆಸ್ಕೊಂಡು ಹೋದರು ಅಂತ ಇನ್ನೊಬ್ಬ ರೆಸಿಡೆಂಟ್ ಅಂತಿದ್ನಲ್ಲ ಬ್ರಿಟಿಷ್ ರೆಸಿಡೆಂಟ್ ಅವನ ಕೆಲಸ ಏನು ಅಂದರೆ ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿ ಆತ ಸರ್ಕಾರ ಅಂತ ಕರೀತೋಗಲ್ಲ ಕಂಪ್ನಿಯನ್ನು ಕುಂಪಣಿ ಅಂತ ಕರೀತಾ ಇದ್ರು ಸರ್ಕಾರ ಅಂತ ಅವನು ಅದರದು ಪ್ರತಿನಿಧಿ ಅವನು ಅವನಿಗೆ ಮೂರು ಜವಾಬ್ದಾರಿ ಇತ್ತಂತೆ ಡಿ ವಿ ಚೆನ್ನಾಗಿ ಲೆಕ್ಕ ಹಾಕ್ತಾರೆ ಮೂರು ಜವಾಬ್ದಾರಿ ಏನವನು ಅಂದರೆ ಮೊದಲನೇದ್ದು ಈ ಕಂಪಣಿ ಸರ್ಕಾರ ಒಪ್ಪಂದ ಮಾಡಿಕೊಂಡ ಕೆಲವು ಕರಾರ್ ಹಾಕಿರ್ತಾರೆ ಈ ಸಂಸ್ಥಾನದ ರಾಜರು ಹೀಗೆ ಮಾಡಬೇಕು ಹೀಗೆ ಮಾಡತಕ್ಕದ್ದಲ್ಲ ಅಂತೆಲ್ಲ ಕರಾರ್ ಇರ್ತದೆ ಅವರು ಕರಾರುಗಳನ್ನು ಸರಿಯಾಗಿ ನಡೆಸ್ತಾ ಇದ್ದಾರಾ ಇಲ್ಲ ನೋಡೋದು ಅವನ ಜವಾಬ್ದಾರಿ ಕರಾರನ್ನು ತಪ್ಪಿಸಿದ್ದಾರೆ ಏನಾದರೂ ಅಂತ ಎರಡನೇದು ಈ ರಾಜ ನಡೆಸ್ತಾರಲ್ಲ ದರ್ಬಾರರು ಅಧಿಕಾರ ನಡೆಸ್ತಾರಲ್ಲ ಚೆನ್ನಾಗಿದೆಯೋ ಇಲ್ವೋ ಪ್ರಜೆಗಳಿಗೆ ಒಪ್ಪಿತ ಆಗಿದೆಯೋ ಇಲ್ವೋ ಅವ್ರು ರಾಜ್ಯ ನಡೆಸುವಂಥ ದೋಷ ಏನು ಅದನ್ನೆಲ್ಲ ಕಂಡು ಹಿಡಿದು ಹಿಡಿದು ವಯಸ್ಸರಾಗಿ ಪತ್ರ ಬರೀಬೇಕು ಅವನು ಏನೇನು ತಪ್ಪಾಗಿದೆ ಅಂತ ಸಾಮಾನ್ಯವಾಗಿ ಅವ್ರು ಬರೀತಾರೆ ಅವ್ರ ತಪ್ಪುಗಳನ್ನೆಲ್ಲ ಚಾಚುವು ತಪ್ಪದೇ ಬರೀತಾ ಇದ್ದರು ಒಳ್ಳೆಯದನ್ನು ತ ಬರೆಯೋದ್ರಲ್ಲಿ ಮರೆತು ಹೋಗ್ತಿತ್ತು ಅವರಿಗೆ ಅಂತ ಬಹಳ ಜನ ಆದರೆ ಕೆಲವರು ಒಳ್ಳೆ ರೆಸಿಡೆಂಟ್ ಕೂಡ ಇದ್ದರು ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಅದು ಸಾಕಷ್ಟು ಜನ ಏನು ಅಂದರೆ ಉಪದ್ವಾಪಿ ಸ್ವಭಾವದವರು ಅಂತ ಅವ್ರಿಗೇನು ಇನ್ನೊಂದು ಮೂರನೇ ಕೆಲಸ ಭಾಳ ಮುಖ್ಯ ಅವರಿಗೆ ಬ್ರಿಟಿಷರ ಹಿತಾಸಕ್ತಿಗಳಿಗೆ ನಷ್ಟವನ್ನಾಗಲಿ ಅಪಾಯವನ್ನಾಗಲಿ ತಂದು ಕೊಡುವಂಥದ್ದು ಏನಾದರೂ ನಡೀತಾ ಇದೆಯಾ ಸಂಸ್ಥಾನದಲ್ಲಿ ಏನಾದರೂ ವ್ಯವಹಾರ ನಡೀತಿದ್ದರೆ ಅದನ್ನು ತಕ್ಷಣ ಗುರುತಿಸ್ಬಿಟ್ಟು ವಯಸ್ಸ್ರಾಗಿ ತಿಳಿಸ್ಬೇಕು ಇದನ್ನು ಇದಕ್ಕೆ ಆತ ಏನು ಮಾಡ್ತಿದ್ದ ಬ್ರಿಟಿಷ್ ರೆಸಿಡೆಂಟ್ ಅಂದರೆ ತಾನು ಗಟ್ಟಿಯಾಗಿದ್ದೇನೆ ಬಲಿಷ್ಠನಾಗಿದ್ದೇನೆ ಅಂತ ತೋರಿಸೋದಕ್ಕೆ ಮಹಾರಾಜರಿಗೆ ಅಧಿಕಾರಕ್ಕೆ ಯದ್ವಾತದ್ವಾ ಪ್ರಶ್ನೆ ಕೇಳೋದು ಅವ್ರ ಅಧಿಕಾರದಲ್ಲಿ ಇಂಟರ್ಫಿಯರ್ ಮಾಡೋದು ಹೆದರಿಸೋದು ಹೀಗೆ ಮಾಡಿದ್ರೆ ಅವ್ರು ತಿಳಿಸ್ಬಿಡ್ತೇನೆ ವಯಸ್ಸ್ರಾಗಿ ತಿಳಿಸ್ತೇನೆ ಅಂತ ಹೇಳಿ ಮಾಡ್ತಿದ್ರಂತೆ ಅದಕ್ಕೆ ಬರೀತಾರೆ ಅವ್ರು ಮಾತು ಹೇಳೋದಾದರೆ ಕೆಲಸ ನೆರವೇರಿಸುವ ನೆಪದಿಂದ ಮಹಾರಾಜರ ಸರ್ಕಾರಕ್ಕೆ ಮನ ಬಂದಂತೆ ಪ್ರಶ್ನೆ ಹಾಕುವುದು ಅಧಿಕ ಪ್ರಸಂಗತನ ತೋರಿಸುವುದು ಚಾಡಿ ಬರೆಯೋದು ಅಪರೂಪವೇನಾಗಿರಲಿಲ್ಲ ಇದಕ್ಕೆ ಕೆಲವರು ದೇಶೀಯರು ಸಹಾಯಕರಾಗಿಯೂ ಇದ್ದರು ಇದು ಭಾಳ ಮುಖ್ಯ ಅವ್ರ ಜೊತೆ ಸೇರ್ಕೊಂಡು ಇವರು ಅವ್ರು ಮರೆತಿದ್ರೆ ಪಾಯಿಂಟ್ ಹಾಕ್ಕೊಡೋರು ಹಾಕರಿಸ್ತಾರೆ ಚೆನ್ನಾಗಿಲ್ಲ ಇದು ಬರೀರಿ ಇದನ್ನು ಅಂತ ಹೇಳ್ಕೊಡೋರು ಅವರು ದೇಸಿಯರಿದ್ದರು ಅದು ಕೆಲವು ಬರೀತಾರೆ ಅವರು ಕೆಲವು ದೇಶೀಯ ಜನ ಈ ರೆಸಿಡೆಂಟನ್ನು ಓಲೈಸಿಕೊಂಡು ಚಾಡಿ ಹೇಳಿಕೊಂಡು ತಮ್ಮ ಕೆಲಸ ಗಿಟ್ಟಿಸಿಕೊಳ್ಳುತ್ತಿದ್ದುದು ಉಂಟು ಯಾಕಂದರೆ ರೆಸಿಡೆಂಟ್ ಬಲಿಷ್ಠ ಆಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ತಮ್ಮ ಕೆಲಸ ಮಾಡಬೇಕು ರೆಸಿಡೆಂಟ್ ಮೂಲಕ ಹೋಗ್ಬಿಡೋದು ರಾಜರ ಕಡೆ ಹೋಗೋದಿಲ್ಲ ಕೆಲವು ಸಲ ದಿವಾನ್ರು ಗಟ್ಟಿಯಾದಾಗ ಏನಾಗುತ್ತೆ ಇವ್ರ ಕೆಲಸ ನಡೀದೇ ರೆಸಿಡೆಂಟ್ ಕಡೆ ಮಾಡಿಸ್ಕೊಳ್ಳೋದು ಅವರು ಕಿರಿಕಿರಿ ಭಾಳ ಕಾಡ್ತಾನೆ ರೆಸಿಡೆಂಟ್ ಕೊಟ್ಬಿಡು ಹೋಗಲಿ ಅಂತಂತಿದ್ರೋ ಏನೋ ಗೊತ್ತಿಲ್ಲ ಅದಕ್ಕೆ ಅವ್ರ ಕಡೆ ಹೋಗೋದು ಈ ಮೂರನೇ ವರ್ಗ ಇದೆಯಲ್ಲ ಅಧಿಕಾರಿ ವರ್ಗ ಇದರ ನೇತೃತ್ವ ದಿವಾನ್ದ್ದು ರಾಜ್ಯ ಸರ್ಕಾರದ ಪೂರ್ತಿ ಆಡಳಿತ ಜವಾಬ್ದಾರಿ ದಿವಾನ್ರದ್ದು ಕೊನೆಗೆ ಈ ಸರ್ಕಾರದ ಲಕ್ಷಣ ಹೇಗಿತ್ತು ಡಿ ವಿ ಜಿ ಬರೆದು ಈ ಪುಸ್ತಕ ಅರವತ್ತೊಂಬತ್ತರಲ್ಲಿ ಬಂದದ್ದು ಅಂತ ಹೇಳಿದ್ನಲ್ಲ ಅವ್ರು ಬರೀತಾರೆ ಪ್ರಜಾ ರಾಜ್ಯ ಬಂತು ಈಗ ನಮ್ಮದು ಬಂದಿದೆ ಆವಾಗ ಹೇಗಿತ್ತು ಅಂತ ಹೇಳಿಬಿಡ್ತೇನೆ ಅಂತ ಮಹಾರಾಜರ ಕಾಲದಲ್ಲಿ ರಾಜ್ಯ ಹೇಗಿತ್ತು ಅಧಿಕಾರದ ಲಕ್ಷಣವನ್ನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸ್ಥಳಾಧಿಕಾರಿಯ ಪ್ರಾಧಾನ್ಯ ಅಂತ ಬರೀತಾರೆ ಎಷ್ಟು ಅದ್ಭುತ ಮಾತು ಗೊತ್ತಾ ಅದು ಸ್ಥಳಾಧಿಕಾರಿಯ ಪ್ರಾಧಾನ್ಯ ಅಂತ ಹೇಳ್ಬೋದು ದಿವಾನ್ರ ಕಾಲದಲ್ಲಿ ಆಡಳಿತ ಹೇಗಿತ್ತು ಅಂತ ಅಂದರೆ ಏನರ್ಥ ಅವ್ರು ಹೇಳೋರು ಯಾವ್ಯಾವ ಕಾರ್ಯವನ್ನು ಯಾವ್ಯಾವ ಅಧಿಕಾರಿ ಯಾವ್ಯಾವ ಹಂತದಲ್ಲಿ ನಡೆಸಬಹುದು ತೀರ್ಮಾನ ಮಾಡಬಹುದು ಅನ್ನೋದು ಖಚಿತವಾಗಿ ತೀರ್ಮಾನ ಆಗಿತ್ತು ಮೊದಲು ಯಾರೇನು ಮಾಡಬೇಕು ಅಂತ ಸ್ಪಷ್ಟ ಕಲ್ಪನೆ ಇತ್ತು ಅದಕ್ಕೆ ಹೇಳ್ತಾರೆ ಎವ್ರಿ ಬಡೀಸ್ ವರ್ಕ್ ಈಸ್ ನೋಬಡೀಸ್ ವರ್ಕ್ ಅಕೌಂಟೆಬಿಲಿಟಿ ಅಂತ ಏನು ಮಾತಾಡ್ತೇವೆ ಈಗ ನಾವು ಈ ಕೆಲಸಕ್ಕೆ ಇವ್ರ ಜವಾಬ್ದಾರಿ ಅಂದರೆ ಅವರು ಜವಾಬ್ದಾರಿ ಪೂರ್ತಿ ಆಗಬೇಕು ನಾಲ್ಕು ಜನ ಕೆಲಸ ಮಾಡ್ತಿದ್ರೆ ಜವಾಬ್ದಾರಿ ಇರೋಲ್ಲ ಅದಕ್ಕೆ ಹೇಳ್ತಾರೆ ಯಾರು ಯಾವ ಕೆಲಸ ಮಾಡಿ ಖಚಿತವಾಗಿ ಗೊತ್ತಿತ್ತು ಎಲ್ಲಾರ್ಗು ಆ ಲೆವೆಲ್ಸ್ ಹೇಗಿತ್ತು ಅಂತ ಬರೀತಾರೆ ಮೊದಲನೇ ಲೆವೆಲ್ ಶೇಖದಾರರು ಅಂತ ಇಲ್ಲಿ ಹಿರಿಯರಿದ್ದಾರೆ ಸಾಕಷ್ಟು ಜನ ಅವ್ರಿಗೆಲ್ಲ ಗೊತ್ತಿರುತ್ತೆ ಶೇಕದಾರರು ಅಂತ ಈ ಲೋಕಲ್ ಏರಿಯಾ ಲೋಕಲ್ ಏರಿಯಾದಲ್ಲಿ ಏನೇನು ಕೆಲಸ ಆಗಬೇಕು ಶೇಕದಾರಿಗೆ ಬಿಟ್ಟದ್ದು ಪೂರ್ತಿ ಕೆಲಸ ಶೇಕದಾರಿಗೆ ಬಿಟ್ಟದ್ದು ಆತನ ಸಂಪೂರ್ಣ ಜವಾಬ್ದಾರಿ ಅವ್ನ ತೀರ್ಮಾನ ಕೂಡ ತೊಗೊಳ್ಬಹುದು ಆ ಏರಿಯಾದ ಬಗ್ಗೆ ಯಾರೂ ತಲೆ ಹಾಕ್ತಿರಲಿಲ್ಲ ಅಮಲ್ದಾರ್ ಕಡೆ ಯಾರಾದರೂ ಹೋದರೆ ಕೆಲಸ ಆಗಬೇಕಾದ್ರೆ ಅಮಲ್ದಾರು ತಾವು ತಿಸ್ ಅಂತ ಗೊತ್ತಿರಲಿಲ್ಲ ಅಂತೆ ಶೇಖದಾರನ್ ಕೇಳಿ ಬರಬೇಡ ನೀನು ಅಂತ ಹೇಳ್ತಿದ್ರು ಶೇಖದಾರಿಯೂ ಗೊತ್ತಿತ್ತು ಈ ಕೆಲಸ ಆಗ್ಬೇಕಾದ್ರೆ ನಾನೇ ಮಾಡಬೇಕು ಮೇಲಿಂದ ಒತ್ತಡ ಬರೋಲ್ಲ ಅಂತ ಗೊತ್ತು ಅವರಿಗೆ ಅತ್ಯಂತ ಏನಾದರೂ ತಪ್ಪಾದರೆ ಮಾತ್ರ ಮೇಲಿನವ್ರ ಜವಾಬ್ದಾರಿ ಇದು ಬರ್ತಿರಲಿಲ್ಲ ಅಮಲ್ದಾರರು ತಾಲೂಕಿನ ಜವಾಬ್ದಾರಿ ಅವರಿಗೆ ತಾಲೂಕಿನ ಏನೇ ವಿಷಯ ಇದ್ದರೂ ಅಮಲ್ದಾರೇ ಫೈನಲೈಸ್ ಮಾಡೋದು ಅವ್ರು ಬರೀತಾರೆ ಡೆಪ್ಟಿ ಕಮಿಷನರ್ ಏನಾದರೂ ಅಮಲ್ದಾರ್ ಕೆಲಸದಲ್ಲಿ ತಲೆ ಹಾಕಿದರೆ ದಿವಾನರು ಕರೆದು ಹೇಳ್ತಿದ್ರಂತೆ ಹಾಗೆ ಮಾಡಬೇಡ ಸ್ಥಳಾಧಿಕಾರಿ ಆಯ್ತಾ ಆತನಿಗೆ ಕೊಡಬೇಕು ಅಮಲ್ದಾರ್ ಕೆಲಸ ಅಮಲ್ದಾರೇ ಮಾಡಬೇಕು ಸಣ್ಣವರು ಯಾರಾದರೂ ಹೋಗಿ ಡೆಪ್ಟಿ ಕಮಿಷ್ನರ್ ಕಡೆ ಹೋಗಿ ಅಮಲ್ದಾರಿ ಮಾಡ್ತಿಲ್ಲ ನೀವು ಮಾಡಿಸ್ಕೊಡಿ ಅಂದರೆ ಅವ್ರು ಮಾಡ್ತಿರ್ಲಿಲ್ಲ ಅವ್ರೇ ಅಮಲ್ದಾರ್ನೇ ಕೇಳಿ ಅಂತ ಹೇಳ್ತಿದ್ರಂತೆ ಇಷ್ಟು ಕ್ಲಾರಿಟಿ ಇತ್ತು ಅವಾಗ ಅಂತ ಮುಂದೆ ಸಬ್ ಡಿವಿಷನ್ ಆಫೀಸರ್ ಅಂತ ಮೂರ್ನಾಲ್ಕು ತಾಲೂಕುಗಳಿಗೆ ಒಬ್ಬ ಮುಖ್ಯಸ್ಥ ಎಷ್ಟು ಚೆನ್ನಾಗಿದೆ ನೋಡಿ ಲೋಕಲ್ ಏರಿಯಾಗೆ ಶೇಖದಾರರು ತಾಲೂಕಿಗೆ ಅಮಲ್ದಾರರು ಮೂರ್ನಾಲ್ಕು ತಾಲೂಕು ಸಬ್ ಡಿವಿಜನ್ ಆಫೀಸರು ಆಮೇಲೆ ಡೆಪ್ಟಿ ಕಮಿಷ್ನರ್ ಒನ್ ಡಿಸ್ಟ್ರಿಕ್ಟಿಗೆ ಒಬ್ಬ ಡೆಪ್ಟಿ ಕಮಿಷ್ನರ್ ಆ ತಂದೆ ಕಡೆ ಮಾತು ಡಿಸ್ಟ್ರಿಕ್ಟ್ ವಿಷಯದಲ್ಲಿ ಏನಾದರೂ ಮಾತು ಬಂದರೆ ಡೆಪ್ಟಿ ಕಮಿಷನರ್ದೆ ಫೈನಲ್ ಹೀಗೆ ಪ್ರತಿಯೊಬ್ಬರಿಗೂ ಅವ್ರು ಮಾಡುವಂತಹ ಕೆಲಸ ಸ್ವಾತಂತ್ರ್ಯ ಇರೋದರಿಂದ ಜವಾಬ್ದಾರಿನೇ ಇತ್ತು ತೀರ್ಮಾನ ತೊಗೊಳಕ್ಕೆ ಅನುಕೂಲ ಆಗ್ತಿತ್ತು ಕೆಲಸ ಕೂಡ ಬೇಗ ಬೇಗ ಆಗ್ತಿತ್ತು ಒಂದು ಕಡೆ ಡಿ ವಿಜಿ ಬರೀತಾರೆ ಅವ್ರು ಎಷ್ಟು ಚುರುಕಾಗಿರ್ತಿದ್ರು ಅಂದರೆ ಒಂದು ಸಲ ಮೀಟಿಂಗ್ ನಡೀತಾ ಇತ್ತಂತೆ ನಡೆದಾಗ ಅವನೂ ಸ್ವಾಮಿ ನಮ್ಮ ಓಣಿಯಲ್ಲಿ ನೀರೇ ಬಂದಿಲ್ಲ ಗೊತ್ತೋ ಸ್ವಾಮಿ ನಿಮಗೆ ಅಂತ ಹೇಳಿದಂತೆ ಅಂದಾಗ ಅವರು ಅಬಲ್ದಾರು ಶೆಕ್ದಾರ್ ಮುಖ ನೋಡಿದ್ರಂತೆ ಶೆಕ್ದಾರು ಹಿಂಗೆ ಗೋಣಾಕಿದ್ರಂತೆ ತಕ್ಷಣ ಐತೆ ಎತ್ಕೊಂಡ್ಬಿಟ್ಟು ಯಾರಿಗೆ ಹೇಳ್ತೀರಿ ನೀರು ಬಂದಿಲ್ಲ ಅಂತ ಬಂದಿದೆ ನೀರು ಹೋಗಿ ನೋಡ್ಕೊಂಬನ್ನಿ ನೀವು ಅಂದ್ರಂತೆ ನಾನು ಬೆಳಗ್ಗೆ ಬಂದಿದ್ದೆ ನೀವು ಬೆಳಗ್ಗೆ ಹೇಳ್ಬೇಡಿ ಈಗ ಹೇಳಿ ಮನೆ ಹೋಗಿ ನೋಡ್ಕೊಂಬನ್ನಿ ಅಂದರು ಮನೆ ಹೋದ ನೀರು ಬಂದಿತ್ತಂತೆ ಅಂದರೆ ಅಮೂಲ್ದಾರ ಶೇಖದಾರ್ಗೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿತ್ತು ಅಂತ ಬಿಟ್ಟು ಅವರು ಅಮಲ್ದಾರಿ ಶೇಖದಾರ್ ನೋಡಿದ್ರಷ್ಟೇ ಅವ್ರು ಬಂದಿದೆ ಅಂತ ಗೋಣ್ ಹಾಕಿದರು ನೀರು ಬರ್ತಾಯಿದೆ ಈಗ ಅಂತ ಅಂದರೆ ಆಗ ಪ್ರತಿಯೊಂದು ಕೆಲಸ ಶೇಖದಾರ್ಗೆ ಅಮೂಲ್ದಾರ್ಗೆ ಗೊತ್ತಿರ್ತಿತ್ತು ಅಂತ ತನ್ನ ಏರಿಯಾದಲ್ಲಿ ಆಗ್ತಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ಅವರು ಅವರೊಂದು ಮಾತು ಹೇಳ್ತಾರೆ ಈಗ ಯಾವುದೋ ಒಂದು ಏರಿಯಾ ಹೋ ಸ್ವಚ್ಛ ಆಗಬೇಕು ಕ್ಲೀನ್ ಆಗಬೇಕು ಏರಿಯಾ ಅವ್ನು ಯಾರಿಗೋಸ್ಕರ ವೇಟ್ ಮಾಡೋದಿಲ್ಲ ಶೇಖದಾರರು ನನ್ನ ಏರಿಯಾ ಇದು ಚೆನ್ನಾಗಿಲ್ದೆ ಹೋದ್ರೆ ನಾಳೆ ನನ್ನ ಬೆಟ್ ಮಾಡಿ ತೋರಿಸ್ತಾರೆ ಅಂತಾನು ಮಾಡಿಸ್ತಿದ್ದ ಹಾಗೆ ಅವ್ರವ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದರು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ನಮ್ಮಲ್ಲೊಂದು ಮಾತುಂಟು ಭಾಳಷ್ಟು ಜನ ಒಂದೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಆಗೋದಿಲ್ಲ ಅಂತ ರಾಜರತ್ನಂ ಅತ್ಯಂತ ಪ್ರೀತಿ ಮಾತದು ಎರಡು ಸಲಗ ಒಂದೇ ಕೊಳದಲ್ಲಿ ಸ್ನಾನಕ್ಕೆ ಬಿಡಬೇಡಿ ಏನೋರು ನನ್ನ ಶಾಲೆಯಲ್ಲಿ ಆಗಿತ್ತು ಕಾಲೇಜಲ್ಲಿ ರಾಜರತ್ನಂ ಬಂದಾಗಲೇ ಇನ್ನೊಬ್ಬರ ಹೆಸರು ಬೇಡ ರಾಜರತ್ನಂ ಬಂದು ನಾನು ಲ್ಯಾಬೊರೋಟ್ರಿಯಲ್ಲಿ ಕೂತ್ಕೊಳ್ಳೋರು ಅವರಿಗೆ ಅಲ್ಲಿ ಪ್ರಿನ್ಸಿಪಾಲ್ ಚೇಂಬರ್ ಕೂತ್ಕೊಳ್ಳೋಕ್ಕೆ ಮನಸ್ಸು ಇರ್ತಿರ್ಲಿಲ್ಲ ಕೂತ್ಕೊಂಡಾಗ ಒಂದು ಯಾವುದೋ ಫಂಕ್ಷನಿಗೆ ಕರೆದಿದ್ವಿ ಅದೊಂದು ತಪ್ಪು ಮಾಡಿಬಿಟ್ವಿ ನಾವು ನಮ್ಮ ರಾಜರತ್ನಂ ಅವರಿಗೆ ಪಾಲಿ ಭಾಷೆ ಚೆನ್ನಾಗಿ ಬರ್ತಾಯಿತ್ತು ಜೈನ ಧರ್ಮದ ಬಗ್ಗೆ ಬುದ್ಧ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಂದು ಸಂಸ್ಕೃತ ಮತ್ತು ಬೌದ್ಧ ಧರ್ಮದ ತೌಲನಿಕೆ ಅಧ್ಯಯನ ಅಂತ ಹಿಂಗೆ ಒಂದು ಪ್ರೋಗ್ರಾಮು ರಾಜರತ್ನ ಮಾತಾಡಬೇಕು ಇನ್ನೊಬ್ಬರು ಕರೆದಿದ್ದರು ಅವರು ಇದ್ದ ಹೊಸ ದೊಡ್ಡವರೇ ದೊಡ್ಡವರೇ ಬಂದಿದ್ದರು ಆದರೆ ಅವ್ರಿಗೆ ಇವ್ರಿಗೆ ಯಾಕೋ ಸ್ವಲ್ಪ ಆಗಲ್ಲ ಅನಿಸತ್ತೆ ಬಂದು ನಮ್ಮ ಚೇಂಬರ್ ಕೂತ್ಕೊಂಡಾಗ ರಾಜರತ್ನ ಅವ್ರೂ ಕರೆದಿದ್ದೀರೋ ಅಂದರು ಅಷ್ಟೇ ಅವ್ರೇನು ಯಾಕೆ ಕರೆದಿದ್ದೀರಿ ಅಂತ ಇವ್ನ ಕೇಳಲಿಲ್ಲ ಹೌದು ಸರ್ ಅಂದೆ ಆಯಿತು ಅಂದರು ಕೂತ್ಕೊಂಡು ಪುಸ್ತಕ ಓದ್ತಾಯಿದ್ರು ಆಮೇಲೆ ಅವ್ರು ಬಂದವರು ಸ್ವಲ್ಪ ಅವ್ರ ಸ್ವಲ್ಪ ಕೋಪ ಜಾಸ್ತಿ ಅವ್ರು ಬಂದುಬಿಟ್ಟು ಏ ಕ್ವಶನಲ್ಲಿ ಶುರು ಮಾಡಿಬಿಟ್ರು ಈತನ ಕರೆದಿದ್ದರು ನನ್ನ ಯಾಕೆ ಕರೆದ್ರಿ ನೀವು ಆತ ಬಂದಲ್ಲಿ ನಾನು ಕಾಲಿಡೋದಿಲ್ಲ ಹಾಗೆ ಹೇಗೆ ಶುರು ಆಯಿತು ರಾಜರತ್ನಂ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ ಸ್ವಾಮಿ ಕೂತ್ಕೊಳ್ಳಿ ನಮಗೆ ನಿಮಗೆ ಭಿನ್ನಾಭಿಪ್ರಾಯ ಇರೋದು ಸಾಹಿತ್ಯದಲ್ಲಿ ಕಾಲೇಜಲ್ಲಿ ಯಾಕೆ ಯಾಕೆ ಸಾಮುಸ್ರೆ ಅದು ನಿಮಗೇನು ಸರಿ ಅನಿಸುತ್ತೋ ನೀವು ಮಾತಾಡಿ ನನಗೇನು ಸರಿ ಅನಿಸುತ್ತೋ ನಾನು ಮಾತಾಡ್ತೀನಿ ಮಕ್ಕಳ ಮುಂದೆ ಯಾಕೆ ಆಭಾಸ ಇದು ಅಂಥೇಳಿ ಕಳಿಸಿದರು ಕಳಿಸಿಬಿಟ್ಟು ನನಗೆ ಹೋಗ್ಬೇಕಾದ್ರೆ ಮೇಷ್ಟ್ರೆ ಮೇಷ್ಟ್ರೆ ಅನ್ನೋರು ನನಗೆ ಯಾವಾಗಲು ಮೇಷ್ಟ್ರೆ ತಿಳ್ಕೊಂಬಿಡಿ ಒಂದೇ ಕೊಳದಲ್ಲಿ ಎರಡು ಆನೇ ಯಾವತ್ತು ಬಿಡಬಾರ್ದು ಯಾಕಂದರೆ ಎರಡೂ ಸ್ನಾನ ಮಾಡಲ್ಲ ಕೊಳ ಕೋಲು ಸಾಲತ್ತೆ ನಮ್ಮಲ್ಲಿ ಅಧಿಕಾರಸ್ತ್ರ ತಿಳ್ಕೊಬೇಕಾದಂಥ ಮಾತಿದು ಅವ್ರು ಹೇಳ್ತಾರೆ ಈಗ ಪ್ರಜಾ ಪ್ರಜಾರಾಜ್ಯ ಬಂದ ಮೇಲೆ ಡಿ ವಿ ಜಿ ಹೋಲಿಸ್ ನೋಡ್ತಾರೆ ಪ್ರಜಾರಾಜ್ಯ ಬಂದ ಮೇಲೆ ಆಡಳಿತ ಶಿಥಿಲ ಯಾಕಾಯಿತು ಅಂದರೆ ಶೇಖದಾರ್ ಮಾಡೋ ಕೆಲಸಕ್ಕೆ ನಾನು ಡೆಪ್ಟಿ ಕಮಿಷನರ್ ಕಡೆ ಹೋಗ್ತೇನೆ ಪರಿಚಯ ಇದೆ ಅಂಥೇಳಿ ಆ ಡೆಪ್ಟಿ ಕಮಿಷನರು ಶೇಖದಾರ್ ಕಡೆ ಹೋಗಿ ಅಂತ ಹೇಳಲ್ಲ ತಮ್ಮ ಅಧಿಕಾರ ಚಲಾಯಿಸೋಕ್ಕೆ ಮಾಡ್ರಿ ಇದನ್ನು ಅಂತ ಹೇಳ್ತಾರೆ ಅವ್ರಿಗೆ ಅವ್ರು ಅವ್ರು ಒತ್ತಾಯಕ್ಕೆ ಮಾಡ್ತಾರೆ ಅಂದರೆ ತನ್ನ ಆತ್ಮಸಾಕ್ಷಿಗೋಸ್ಕರ ಆತ ಕೆಲಸ ಮಾಡ್ತಾ ಇಲ್ಲ ಇನ್ನೊಬ್ರು ಒತ್ತಡಕ್ಕೋಸ್ಕರ ಕೆಲಸ ಮಾಡ್ತಿದ್ದಾನೆ ಅವನಿಗೂ ಆಸಕ್ತಿ ಇಲ್ಲ ಮಾಡೋದಕ್ಕೆ ಅಂತ ಒಂದು ಆದ ಘಟನೆ ಹೇಳ್ಬಿಡ್ತೇನೆ ಒಂದು ಸಂಸ್ಥೆಯಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಸಂಸ್ಥೆ ಅಲ್ಲಿ ಒಬ್ಬರು ಅಧ್ಯಕ್ಷರಾಗಿದ್ದವರು ದೊಡ್ಡ ಅಧಿಕಾರದಲ್ಲಿದ್ದಂಥವ್ರು ದೊಡ್ಡ ಅಧಿಕಾರದಲ್ಲಿದ್ದಾಗ ಸಮಯ ಸಿಕ್ಕಲ್ಲ ಅವ್ರು ಬರೀ ಮೀಟಿಂಗ್ ಅಷ್ಟೇ ಬಂದು ಚೇರ್ಮನ್ನನ್ನು ಸೈನ್ ಮಾಡಿ ಹೋಗ್ಬಿಡೋರು ಅವರು ರಿಟೈರ್ ಆಗಬೇಕಲ್ಲ ಎಲ್ಲರೂ ಹಾಗೆ ಈ ಭಾಳ ಬ್ಯಿ ಇದ್ದವ್ರು ರಿಟೈರ್ ಆದರೆ ಭಾಳ ಕಷ್ಟ ಯಾರಿಗೆ ಹೇಳಿ ಅವ್ರ ಮನೆ ಮಂದಿಗೆ ಅವ್ರಿಗೆ ನರಮಿರ್ತದೆ ಅವ್ರ ಮನೆ ಮಂದಿಗೆ ಈ ಥರ ಮನೇಲಿ ಇದ್ದು ಅಭ್ಯಾಸ ಇಲ್ಲ ಇಪ್ಪತ್ನಾಲ್ಕು ತಾಸು ಮನೇಲಿ ಕೂತ್ಕೊಂಡ್ರೆ ಅವ್ರಿಗೂ ಕಷ್ಟನೇ ಇವರು ಏನು ಮಾಡಿದರು ಅಂದರು ನಾನು ಕೇಳಿದರು ಒಂದು ಕೆಲಸ ಮಾಡ್ತೀನಿ ನಾಳೆಯಿಂದ ಹೇಗೂ ಫ್ರೀ ಆಗಿಬಿಟ್ಟಿದ್ದೇನೆಲ್ಲ ನಾನು ಆಫೀಸಲ್ಲಿ ಕೂತ್ಕೊಂಡ್ಬಿಡ್ತೇನೆ ಬೆಳಗ್ಗೆ ಹೋಗಿ ಬೆಳಗ್ಗೆ ಹೋಗಿ ಅಟ್ಲೀಸ್ಟ್ ಫ್ರಮ್ ನೈನ್ ಟು ಟೂ ಥರ್ಟಿ ನೈನ್ ಟು ಟು ನೈನ್ ಟು ಒನ್ ನಾಲ್ಕು ತಾಸು ಕೂತ್ಕೊಂಡ್ಬಿಡ್ತೇನೆ ಅಡ್ಮಿನಿಸ್ಟ್ರೇಷನ್ ಫಾಸ್ಟ್ ಆಗುತ್ತೆ ಅಂದರು ನಾನು ಹೇಳಿದೆ ತಪ್ಪು ತಿಳ್ಕೊಳ್ತಿದ್ರು ಮಾತು ಹೇಳ್ತೀನಿ ಸರ್ ದಯವಿಟ್ಟು ದಿನ ಹೋಗಬೇಡಿ ನೀವು ಯಾಕೆ ಅಂತ ಕೇಳಿದರು ನಾ ಇಫ್ ಯು ಗೋ ದೇರ್ ಯು ಮಾ ದಿ ರಿಮೇನಿಂಗ್ ಆಫೀಸರ್ಸ್ ರಿಟಂಡಂಟ್ ಅಲ್ವ ಸರ್ ಅಧ್ಯಕ್ಷರೇ ಕೂತ್ಕೊಂಡು ಪ್ರತಿಯೊಂದು ಫೈಲ್ ಅವರೇ ನೋಡ್ತಾ ಇದ್ರೆ ಏನಾಗುತ್ತೆ ಅವರು ಹೇಳಿದೆ ಮನಸ್ಸಿಗೆ ಮುಟ್ಟೋಂಗೆ ಹೇಳಿದೆ ಮೊದಲನೇ ದಿವಸ ಇಲ್ಲಿ ಗಾಬರಿ ಆಗಿಬಿಡುತ್ತೆ ಚೇರ್ಮನ್ ಬಂದು ಕೂತಿದ್ದಾರೆ ಅಂತ ಮೊದಲೇ ದಿವಸ ಆ ಫೈಲ್ ತೊಗೊಂಬನ್ರಿ ಅಂತ ಯಾರು ಪ್ರಿನ್ಸಿಪಾಲ್ ಹೇಳಿದ್ರಿ ಅವರೇ ಓಡ್ಕೊಂಡ್ಬರ್ತಾರೆ ಫೈಲ್ ಇಡ್ಕೊಂಡ್ಬರ್ತಾರೆ ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ಇನ್ನೊಬ್ಬ ಲೆಕ್ಚರರ್ ಹೇಳ್ತಾರೆ ಅದೇನೋ ಚೇರ್ಮನ್ ಫೈಲ್ ಬೇಕಂದು ಕೊಟ್ಟು ಬನ್ನಿರಿ ಸ್ವಲ್ಪ ಅಂತಾರೆ ಇನ್ನು ಹದಿನೈದು ದಿವಸ ಅಟೆಂಡರ್ ಕಡೆಯಿಂದ ಕೊಟ್ಟು ಕಳಿಸ್ತಾರೆ ಫೈಲು ದಿನ ಇದ್ದುಬಿಟ್ರೆ ಅವ್ರು ಸೆಕ್ರೆಟ್ರಿ ಏನು ಮಾಡ್ತಾರೆ ಜಾಯಿಂಟ್ ಸೆಕ್ರೆಟ್ರಿ ಏನು ಮಾಡ್ತಾರೆ ತೀರ್ಮಾನ ತೊಗೊಳ್ಬೇಕಾದ್ರೆ ಪಾಪ ಸೆಕ್ರೆಟ್ರಿ ಅವರು ಪ್ರತಿಯೊಂದು ಚೇರ್ಮನ್ನೇ ಕೂದಿ ಮಾಡ್ತಾ ಇದ್ದರೆ ಹ್ಯಾಗೂ ಮಾಡ್ತಾರೆ ಮಾಡಲಿ ಬಿಡ್ರಿ ಅವರು ಅವರೇ ಮಾಡ್ತಾರೆ ಅಂತ ಹೇಳಿ ಅದರ್ಸ್ ಬಿಕಮ್ ರಿಡೆಂಡೆಂಟ್ ಅದು ಕೇಳ್ತಾರೆ ಯಾವ ಕಾರ್ಯವನ್ನು ಯಾರು ಮಾಡಬೇಕು ಅವರೇ ಮಾಡಬೇಕು ಅಂತ ಇದರದು ಅರ್ಥ ಆಗಲ್ಲ ಅಂತ ಅದು ಕೇಳ್ತಾರವರು ಯಾಕೆ ದಕ್ಷತೆಯಿಂದ ಕೆಲಸ ನಡೀತಿತ್ತು ಅಂತಂದರೆ ಅವರವರ ಜವಾಬ್ದಾರಿ ಅವ್ರಿಗಿತ್ತು ಇದನ್ನು ಅವ್ರು ಎಷ್ಟು ಒಂದೇ ಮಾತನ್ನು ಹೇಳ್ತಾರೆ ಸ್ಥಳಾಧಿಕಾರಿಯ ಪ್ರಾಧಾನ್ಯ ಇತ್ತು ಆದರೆ ಈ ಪ್ರಜಾ ರಾಜ್ಯ ಬಂದ ಮೇಲೆ ಆಡಳಿತ ಶಿಥಿಲಾಗೋದಕ್ಕೆ ಕಾರಣ ಯಾರು ಒಬ್ರು ಜವಾಬ್ದಾರಿ ಅಂತ ಇಲ್ಲ ಅಂತ ಹೇಳ್ತಾರೆ ಈ ಎಲ್ಲ ಕಾರ್ಯವೈಖರಿಯನ್ನು ಆಡಳಿತದ ಕಾರ್ಯವೈಖರಿಯನ್ನು ಗಮನಿಸ್ತಾ ಮಹಾರಾಜರ ಮನಸ್ಸಿಗೆ ತೃಪ್ತಿ ಆಗುವಂತೆ ಮತ್ತು ರೆಸಿಡೆಂಟರ ಹಾವಳಿಯನ್ನು ದಾಳಿಯನ್ನು ತಪ್ಪಿಸುವ ಹಾಗೆ ದಕ್ಷತೆಯಿಂದ ಕೆಲಸ ಮಾಡೋದು ದಿವಾನರ ಕರ್ತವ್ಯ ಆಗಿತ್ತು ಇದು ತಂತಿಯ ಮೇಲೆ ಕಸರತ್ತು ಮಾಡಿದಷ್ಟೇ ಸುಲಭವಾದದ್ದು ಅಂತ ಅಂಥ ಕೆಲಸವನ್ನು ದಿವಾನರು ಮಾಡ್ತಾಯಿದ್ರು ಯಾವಾಗಲೂ ಹೇಳ್ತಾರೆ ಇಟ್ ಈಸ್ ಇಂಪಾಸಿಬಲ್ ಟು ಸರ್ವ್ ಟು ಮಾಸ್ಟರ್ಸ್ ಅಂತ ಯು ಕ್ಯಾನ್ ಸರ್ವ್ ಒನ್ ಮಾಸ್ಟರ್ ಬಟ್ ಸರ್ವಿಂಗ್ ಟು ಮಾಸ್ಟರ್ಸ್ ಇಸ್ ಡಿಫಿಕಲ್ಟ್ ದಿವಾನರು ಎರಡಾಗಿರೋದು ಮಹಾರಾಜರಿಗೂ ತೃಪ್ತಿ ಮಾಡಬೇಕು ರೆಸಿಡೆಂಟಿಗೂ ಮನಸ್ಸು ಬೇಜಾರಾಗ್ದು ನೋಡ್ಕೊಳ್ಬೇಕಾದದ್ದು ಮತ್ತು ಕೆಲಸನೂ ಆಗಬೇಕು ಈ ಥರ ನಡೀಬೇಕು ಆದರೆ ಡಿ ವಿ ತೂಕವಾಗಿ ಬರೀತಾರೆ ಕೊನೆಗೆ ಅಂದರೆ ಅವ್ರದೇ ಮಾತು ಸತ್ವಹೀನರಾದ ಕೆಲ ದಿವಾನರು ರೆಸಿಡೆಂಟ್ರಿಗೆ ಅಂಜಿ ನಡೆಯುತ್ತಿದ್ದರು ಬೇಕಾಗಿರಲಿಲ್ಲ ಸತ್ವಹೀನರಾದಂಥದು ಇದು ಭಾಳ ಮುಖ್ಯವಾದ ಮಾತು ಒಳಗಿನ ಅಂತಸ್ತತ್ವ ಕಮ್ಮಿ ಆದಾಗ ಹೊರಗಿನ ಗಿಮಿಕ್ ಶುರು ಆಗ್ತದೆ ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ ವೆನ್ ದಿ ಇನರ್ ಸ್ಟೈನ್ ಡಿಸಪಿಯರ್ಸ್ ಗಿಮಿಕ್ ಸ್ಟಾರ್ಟ್ ಅಂತ ಒಳಗಡೆ ಸತ್ವ ಹೊರಗಡೆ ತೋರಿಸ್ಬೇಕಲ್ಲ ಏನಾದರೂ ಅದಕ್ಕೇನು ಮಾಡ್ತಾರೆ ಇನ್ನೊಂದು ಮಾತನ್ನು ಬರೀತಾರೆ ಎಷ್ಟು ಆಳವಾಗಿ ಹೋಗ್ಬೋದು ಮಾತನ್ನಾದ ಗಮನಿಸಿ ಸ್ವಪ್ರಯೋಜನವನ್ನು ಇಂಗಿತದಲ್ಲಿರಿಸಿಕೊಂಡಿದ್ದ ದಿವಾನರುಗಳು ರೆಸಿಡೆಂಟನಿಗೆ ಮುಖೋಲ್ಲಾಸ ಮಾಡಲು ಸಿದ್ಧರಿದ್ದರು ಅಂತ ಏನರ್ಥ ಹೇಳಿ ಸ್ವಪ್ರಯೋಜನವನ್ನು ಇಂಗಿತದಲ್ಲಿರಿಸಿಕೊಂಡಿದ್ರು ಏನೋ ಲಾಭ ಆಗ್ತದೆ ರೆಸಿಡೆಂಟ್ಗಳಿಂದ ಲಾಭ ಮಾಡಿಕೊಂಡ್ರೋ ಮಾಡಿಕೊಳ್ಳೋದು ಗೊತ್ತಿಲ್ಲ ಲಾಭ ಆಗ್ತದೆ ಅನ್ನುವಂಥದ್ದರಿಂದ ದಿವಾನ್ರುಗಳು ರೆಸಿಡೆಂಟನಿಗೆ ಮುಖೋಲ್ಲಾಸ ಅಪ್ರಿಸಿಯೇಷನ್ ತುಂಬನೇ ಹೊಗಳಕೊಂಡಿರುವಂಥ ಹೊಗಳ ಭಟ್ಟ ಕೆಲಸ ಮಾಡ್ತಾಯಿದ್ರು ಅಂತ ಈಗ ಮೊದಲನೇ ದಿವಾನ್ರು ಯಾರು ಮೊದಲನೇ ದಿವಾನ್ರು ಪ್ರಖ್ಯಾತರಾದಂಥವರು ಅದಕ್ಕೆ ಡಿ ಟೈಟಲ್ ಕೊಟ್ಟಿದ್ದಾರೆ ಅವರಿಗೆ ಭಾರತದ ಪ್ರಪ್ರಥಮ ಪ್ರಜಾರಾಜ್ಯವಾದಿ ಸಿ ರಂಗಾಚಾರ್ಯರು ಅಂತ ಎಷ್ಟು ದೊಡ್ಡ ಹೊಗಳಿಕೆ ಅದು ಗೊತ್ತಾ मैसूरदारत प्रथम प्रजारा्यवी श्री रंगाचार्यूं और बैंक बरता हाँ इंडिया देश मोटमे प्रजारावदादी दिवान रंगाचार्यरव स एंटर एवत स्थापित प्रजाप्रति सभे रिप्रेजेंटेटिव असें्ली अरत निर्णाम होगे मोदन सेटेन्स डि जेवर बे बरियोदू निर्णाम हो ಕಾಲಪ್ರವಾಹ ಎಷ್ಟೋ ರಾಜ್ಯಗಳನ್ನು ಚಕ್ರಾಧಿಪತ್ಯಗಳನ್ನು ಎಷ್ಟೋ ಮತಗಳನ್ನು ಸಾಹಿತ್ಯಗಳನ್ನು ಕೊಚ್ಚಿ ಹಾಕಿಬಿಟ್ಟಿದೆ ಎಷ್ಟೋ ಒಳ್ಳೆಯದನ್ನು ಅದು ಆಗಲೇ ಇಲ್ಲ ಅನ್ನುವ ಹಾಗೆ ಮಾಡಿಬಿಟ್ಟಿದೆ ಅಂದು ಕೊನೆಗೆ ಹಾಗೆ ಕಾಲದ ಹೊಡೆತಕ್ಕೆ ಸಿಕ್ಕಿ ನಷ್ಟವಾದದರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಕೂಡ ಒಂದು ಬರೀಬೇಕಾದ್ರೆ ದುಃಖ ಆಗಿರಬೇಕು ಡಿ ವಿ ಜಿ ಕದ್ರೆ ಭಾಗವಾಗಿದ್ದರು ಅವರು ಹೇಳ್ತಾರೆ ಕಾಲಪ್ರವಾಹ ತೆರೆಪೆ ಇಲ್ಲದೆ ಹರಿಯುವ ಕಾಲಪ್ರವಾಹದಲ್ಲಿ ಪುರುಷ ರಚಿತಗಳೆನಿತೋ ತೇಲಿ ಹೋಗಿ ಪುರರಾಷ್ಟ್ರ ದುರ್ಗಗಳು ಮತ ನೀತಿ ಯುಕ್ತಿಗಳು ಪುರುಷತನ ನಿಂತಿ ಹೋದ ಮಂಕುತಿಮ್ಮ ಎಲ್ಲ ಕೊಚ್ಕೊಂಡು ಹೋಗಿದೆ ಪುರುಷತನ ಉಳ್ಕೊಂಡಿದೆ ರಂಗಾಚಾರ್ಯರು ಆ ಪುರುಷನ ನಿಂತ್ಕೊಂಡಕ್ಕೆ ಒಂದು ಮಾದರಿ ಅವ್ರು ಮಾಡಿ ಹಾಕಿದರು ಅದು ಹೇಗೆ ಮಾಡಿದರು ಅಂತ ಬರೀತಾರೆ ಅವ್ರ ಮಾತುಗಳಲ್ಲಿ ನೋಡ್ಬೇಕು ಅದನ್ನು ಸಾಮಾನ್ಯವಾಗಿ ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ನಾವು ತುತ್ತೂರಿ ತಮಟೆ ಊತಿ ತುತ್ತೂರಿ ಊದಿ ತಮಟೆ ಬಾರಿಸ್ತೀವಿ ಸಣ್ಣ ಸಣ್ಣ ಕೆಲಸಕ್ಕೆ ಅವ್ರು ಏನೂ ಮಾಡಲಿಲ್ಲ ಅಂತ ಅವ್ರು ಹೇಗೆ ಮಾಡಿದರು ಅಂದರೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿತ ರೀತಿ ನಮ್ಮ ಕಾಲಕ್ಕೆ ಬೋಧಪ್ರದವಾಗಿದೆ ನಮಗೆ ಬುದ್ಧಿ ಬರಬೇಕಾದ ನೋಡಿದರೆ ಅಂತ ಹೇಳ್ತಾರೆ ರಂಗಾಚಾರ್ಯರು ಅಂಥ ಅಪೂರ್ವವಾದ ಮಹಾಕಾರ್ಯವನ್ನು ಪ್ರಾರಂಭ ಮಾಡಿದರೂ ಕೂಡ ಅದರ ಆರಂಭಕ್ಕೆ ಯಾವ ಉತ್ಸವವನ್ನು ನಡೆಸಲಿಲ್ಲ ಯಾವ ತುತ್ತೂರಿಯನ್ನು ಓದಿಸಲಿಲ್ಲ ಯಾವ ಮಂಟಪ ವೇದಿಕೆಗಳನ್ನು ಕಟ್ಟಿಸಲಿಲ್ಲ ಇದು ಅನಿಸ್ಕೊಂಡಾಗ ನಾವು ನಾಲ್ಕು ಕೆಲಸಕ್ಕೆ ಹನ್ನೆರಡು ಪ್ರಚಾರ ಮಾಡಿರ್ತೇವೆ ಅಂತ ನಮ್ಮ ಕಡೆ ಮಾತುಂಟು ನಾಲ್ಕು ಕೋತಿ ಹನ್ನೆರಡು ಬೆಲ್ಲ ತಿಂತು ಅಂತ ಮೊನ್ನೆ ನೋಡಿದ್ದೊಂದು ಪ್ರೋಗ್ರಾಮ್ ನೋಡಿದ್ದೀನಿ ನಾನು ಭಾಗವಹಿಸಿದ್ದೆ ಒಂದು ಕಡೆಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ ಮೂವತ್ತೆರಡು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ ಅನೌನ್ಸ್ಮೆಂಟು ಒಂದು ದೊಡ್ಡ ದೊಡ್ಡ ಫ್ಲೆಕ್ಸ್ ಬೋರ್ಡಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ ಒಂದು ಐವತ್ತು ಕಡೆ ಬಂದಿದೆ ಅದು ಫೋಟೋ ಹಾಕಿದ್ದಾರೆ ಯಾರ್ಯಾರು ದಾನಿಗಳದು ಅಂತೆಲ್ಲ ಹೋಗಿದ್ದಾರೆ ಫೈನಲ್ ಫಂಕ್ಷನ್ಗೆ ಹೋಗಿ ನೋಡಿದರೆ ಮೂವತ್ತೆರಡು ಜನಕ್ಕೆ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಮಗಗೂ ಆರುನೂರು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಒಟ್ಟು ಖರ್ಚು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಆಗಿರಬೇಕು ಖರ್ಚು ಅಂದರೆ ಸ್ಕಾಲರ್ಶಿಪ್ ಖರ್ಚು ಒಂದೊಂದು ಫ್ಲೆಕ್ಸ್ ಬೋರ್ಡಿಗೂ ಸುಮಾರು ಹನ್ನೆರಡು ಸಾವಿರ ಖರ್ಚಾಗಿರಬೇಕು ಅಂತ ಒಂದು ಹತ್ತು ಬೋರ್ಡ್ ಆದರೂ ನೋಡಿರಬೇಕು ನಾನು ಆ ಪ್ರಚಾರ ಇಲ್ಲಿ ಯಾಕೆ ಬರೀತಾರೆ ಅಂದರೆ ಅದಕ್ಕೆ ಬೋಧಪ್ರದವಾದದ್ದು ಅಂತ ಹೇಳ್ತಾರೆ ಈ ಇಂಥ ದೊಡ್ಡ ಸಭೆ ಅದು ಬಹುಶಃ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆದಂಥ ಕೆಲಸ ಅದು ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂಥದ್ದು ಮಾಡಿದಾಗ ಯಾವುದೂ ಪ್ರಚಾರ ಮಾಡಲಿಲ್ಲ ಅವರು ಅದಕ್ಕೆ ಅವ್ರಿಗೆ ಐಡಿಯಾ ಹೇಗೆ ಮಾಡಿದರು ರಂಗಾಚಾರ್ಯರು ಅಂತ ಎದ್ದಾ ಬುದ್ಧವಂತರಾಗಿದ್ದರು ಅವರು ಅಂತ ಮಹಾರಾಜರು ಆಡಳಿತಕ್ಕೆ ಬಂದ ಮೇಲೆ ಎಂಬತ್ತೊಂದಕ್ಕೆ ಆಡಳಿತ ಬಂತಲ್ಲ ಮೈಸೂರು ರಾಜ್ಯಕ್ಕೆ ಮತ್ತೆ ಬಂದು ಅಧಿಕಾರ ಬಂದಾಗ ಅವು ನವರಾತ್ರಿ ಉತ್ಸವ ಶುರು ಮಾಡಿದರು ರಂಗಾಚಾರ್ಯರು ನೋಡಿ ಎಷ್ಟು ಸಾಮ್ಯ ಇದೆ ಅಂದರೆ ತಿಲಕರು ಗಣೇಶ ಉತ್ಸವ ಮಾಡಿದ್ದ ಉದ್ದೇಶ ಅದು ಜನರನ್ನ ಒಂದು ಕಡೆ ಕೂಡಿಸ್ಬೇಕು ಅಂತ ಒಗ್ಗೂಡಿಸ್ಕೊ ಕೆಲಸ ಅದು ಇಲ್ಲಿ ನವರಾತ್ರಿ ಉತ್ಸವ ಶುರು ಮಾಡಿದರು ಜನಕ್ಕೆಲ್ಲ ತುಂಬ ಸಂತೋಷ ಆಗ್ಬಿಡ್ತು ಮೈಸೂರು ಜನಕ್ಕೆಲ್ಲ ಓ ಎಷ್ಟೋ ವರ್ಷ ನಿಂತು ಹೋಗಿತ್ತು ನವರಾತ್ರಿ ಮತ್ತು ಶುರು ಆಯ್ತಲ್ಲ ಸಂತೋಷ ಆಯಿತು ಆ ಸಂಭ್ರಮದಲ್ಲಿ ನಡೆದು ಹೋಯ್ತಲ್ಲ ಆಗೇನು ಮಾಡಿದ ರಂಗಾಚಾರ್ಯರು ಅಂದರೆ ರಾಜರು ತುಂಬ ಚಿಕ್ಕವರು ಚಾಮರಾಜಗೌಡರು ತುಂಬ ಚಿಕ್ಕವರು ಇವರೇ ನೋಡ್ಕೋತಾ ಇದ್ದಿದ್ದೆಲ್ಲೂ ಹಾಗೇನು ಮಾಡಿದರು ಬಂದಿದ್ದರಲ್ಲ ನವರಾತ್ರಿ ಉತ್ಸವಕ್ಕೆಲ್ಲ ಹಿರಿಯರು ಅವ್ರನ್ನೆಲ್ಲ ದೊಡ್ಡ ದೊಡ್ಡವ್ರನ್ನೆಲ್ಲ ಕೂಡಿಸಿದ್ರಂತೆ ರಾಜ್ಯಕ್ಕೋಸ್ಕರ ಏನು ಒಳ್ಳೇದು ಮಾಡ್ಬೋದು ಸಲಹೆ ಕೊಡಿ ಉಪದೇಶ ಕೊಡಿ ಅಂತ ಕೇಳ್ಕೊಂಡಿರಂತೆ ಕೂಡಿಸ್ಬಿಟ್ಟು ನೋಡಿ ಆ ಸಂಭ್ರಮ ನಡೀತಾ ತನ್ನ ಪಾಡಿಗೆ ಅಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರ ಅಭಿಪ್ರಾಯ ಕೇಳ್ಕೊಂಡ್ರಂತೆ ಅಭಿಪ್ರಾಯ ಕೇಳಿಕೊಂಡು ರೆಸಿಡೆಂಟನ್ನ ಮನಸ್ಸು ಸೋಲಿಸಿದರು ನೋಡಿ ಎಷ್ಟೊಳ್ಳೊಳ್ಳೆ ಅಭಿಪ್ರಾಯ ಬರ್ತದೆ ಬರೀ ನಾವೇ ತೀರ್ಮಾನ ಮಾಡೋದು ಸರಿಯಲ್ಲ ಅವ್ರನ್ನೂ ಸ್ವಲ್ಪ ಸೇರಿಸ್ಕೊಂಡ್ರೆ ನಮ್ಮ ರೈತಾಪಿ ಜನನ್ನು ವರ್ತಕರನ್ನು ಪ್ರಮುಖರನ್ನು ಸಾಹಿತಿಗಳನ್ನು ಸೇರಿಸ್ಕೊಂಡು ಒಂದು ಸಭೆ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರಂತೆ ಅವ್ನು ಯಾವುದೋ ವೀಕ್ ಪಾಮೆಂಟಲ್ಲಿ ಮಾಡ್ಬೋದೇನೋ ಅನ್ನಂತೆ ನೋಡಿ ಅವ್ರು ಹ್ಯಾಕ್ ಬರಿತಾರೆ ಅವ್ರ ಮಾತು ಹೀಗೆ ನಿಯಮ ನಿಬಂಧನೆಗಳಿಗೆ ಒಳಪಡದೆ ಸ್ನೇಹ ರೀತಿಯಲ್ಲಿ ಪ್ರಾರಂಭವಾದದ್ದು ಪ್ರಜಾಪ್ರತಿನಿಧಿ ಸಭೆ ಅವರು ಹ್ಯಾ ಅದಕ್ಕೆ ಹೆಸರು ಕೊಟ್ಬಿಟ್ರು ಅವರು ಜನ ಬಂದು ಪ್ರಜಾಪ್ರತಿನಿಧಿ ಸಭೆ ತೀರ್ಮಾನ ಹೀಗಾಯಿತು ಅಂತ ಹಾಕ್ಬಿಟ್ರು ಆ ಮೊದಲನೇ ಸಾರಿ ಅನಿರ್ಬಂಧ ಸಭೆಯ ಅನುಭವದಿಂದ ಸರ್ಕಾರಕ್ಕೆ ಅನೇಕ ಉಪಯುಕ್ತವಾದಂಥ ಮಾರ್ಗದರ್ಶನ ಸಿಗ್ತದೆ ಅಂದು ಗೊತ್ತಾದ ತಕ್ಷಣ ಇದನ್ನು ಮಾಡಬೇಕು ಅಂತ ಏನು ಮಾಡಿದರು ಹುಕ್ಕೊಮ್ಮೆ ಹೊರಡಿಸ್ಬಿಟ್ರು ರಂಗಾಚಾರ್ಯರು ಏನು ಈ ಪ್ರಜಾಪ್ರತಿನಿಧಿ ಸಭೆ ಎಂಬುದು ನಿಯತವಾಗಿ ವರ್ಷಕ್ಕೊಮ್ಮೆ ಸೇರತಕ್ಕದ್ದು ಎಂದು ಹುಕ್ಕು ಮಾಡಿಬಿಟ್ರು ನೋಡಿ ವರ್ಷಕ್ಕೊಮ್ಮೆ ಮೊದಲು ಶುರು ಮಾಡಿದರು ಎಷ್ಟು ಬುದ್ಧಿವಂತರು ಅಂದರೆ ಒಂದೇ ಸೇ ರೆವಲ್ಯೂಷನರಿಯಾಗಿ ತಿಂಗಳಿಗೆ ಒಂದು ಸಲ ಮೀಟ್ ಮಾಡಬೇಕು ಇದು ಕಮಿಟಿ ಎಂದಿದ್ದರೆ ಬ್ರಿಟಿಷ್ನವ್ರು ಏನೋ ಸಂಶಯ ಬರ್ತಿತ್ತು ಅವ್ನಿಗೆ ಏನೋ ಇದೆ ಇದು ಅಂತ ವರ್ಷಕ್ಕೊಂದು ಸಲ ಅಂತ ಇಟ್ಬಿಟ್ರು ಆದರೆ ಗಮನಿಸಬೇಕಾದದ್ದು ರಂಗಾಚಾರ್ಯರು ಕೆಲವರು ದಿವಿಜಿ ಜಿ ಹೇಳ್ತಾರೆ ಅಕಸ್ಮಾತ್ ಆಗದು ಬಂದಾಗ ಕೂತಿದ್ರಲ್ಲ ಅವರು ನವರಾತ್ರಿ ಹಬ್ಬದಲ್ಲಿ ಅಭಿಪ್ರಾಯ ಕೇಳ್ಕೊಂಬಿಟ್ಟು ಮಾಡಬೇಕು ಅಂತ ಅಲ್ಲಿ ಐಡಿಯಾ ಬಂತು ಅವರಿಗೆ ಅಂತ ಹೇಳ್ತಾರೆ ದಿವಿ ಕರೆಕ್ಟ್ ಮಾಡ್ತಾರೆ ಹಾಗಲ್ಲ ಅದು ಮೊದಲಿನಿಂದ ವಿಚಾರ ಇತ್ತು ಅವರಿಗೆ ಟ್ರೇಸ್ ಮಾಡಿದ್ದಾರೆ ನೋಡಿ ಪ್ರಜಾಪ್ರತಿನಿಧಿಯ ಸಭೆ ಯೋಜನೆ ರಂಗಾಚಾರ್ಯರ ತಲೆಯಲ್ಲಿ ಬಹುಕಾಲದಿಂದ ಇದ್ದದ್ದು ಸಂಸ್ಥಾನವನ್ನು ಮಹಾರಾಜರಿಗೆ ಒಪ್ಪಿಸಿಕೊಡುವ ಸಂದರ್ಭದಲ್ಲಿ ಕೆಲವರು ಕರಾರಗಳನ್ನು ಮಹಾರಾಜರು ಅಂಗೀಕರಿಸತಕ್ಕದ್ದೆಂದು ಬ್ರಿಟಿಷ್ ಸರ್ಕಾರದವರು ಗೊತ್ತು ಮಾಡಿದರು ಅಗ್ರಿಮೆಂಟ್ ಇರ್ತಾರೆ ಈ ಪ್ರಕಾರ ನಡ್ಕೋಬೇಕು ಅಂತ ಆಗ ಆ ಕರಾರಿನ ಅಂಶ ಯಾವುದಿರಬೇಕು ಅಂತ ಬ್ರಿಟಿಷ್ ಕಮಿಷನರ್ ತೀರ್ಮಾನ ಮಾಡಬೇಕು ರಾಜರಿಗೂ ಬ್ರಿಟಿಷ್ ಸರ್ಕಾರಕ್ಕೂ ಒಪ್ಪಂದಾದಾಗ ಕರಾರ್ ಏನಿರಬೇಕು ಅಂತ ನೋಡಿ ಆವಾಗೇನಾಗಿದ್ದ ಪರಿಸ್ಥಿತಿ ಅಂದರೆ ಕಮಿಷ್ನರ್ ಗಾರ್ಡನ್ರವರಿಗೆ ರಂಗಾಚಾರ್ಯರು ಕಾರ್ಯದರ್ಶಿಯಾಗಿ ಸಲಹೆಗಾರರಾಗಿದ್ದರು ಆಗ ದಿವನ್ರಾಗಿರಲಿಲ್ಲ ಅವರು ಕಮಿಷ್ನರಿಗೆ ಸಲಹೆಗಾರರಾಗಿದ್ದರು ಅವರು ಅವನ ತಲೆಯಲ್ಲಿ ತುಂಬಿಸಿ ಕರಾರಲ್ಲಿ ಸೇರಿಸಿದ್ದಾರೆ ಅದನ್ನು ಅವರು ಹೇಗೆ ಮಾಡಿದ್ದಾರೆ ಅಂದರೆ ಈಗ ರಂಗಾಚಾರ್ಯರು ತಮ್ಮ ಆಲೋಚನೆಗಳನ್ನು ಕರಾರುಗಳ ಪಟ್ಟಿಯಲ್ಲಿ ಸೇರಿಸಲು ಅವಕಾಶವಾಯಿತು ಅದನ್ನು ಸೇರಿಸಿದ್ದು ಈ ಮಾತುಗಳಲ್ಲಿ ಅವ್ರ ಮಾತೆ ಮೈಸೂರು ಸರ್ಕಾರವು ಪ್ರಜಾಭಿಪ್ರಾಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರಮುಖ ರೈತರ ವರ್ತಕರ ಮತ್ತು ಇತರ ಪ್ರಜಾಪ್ರಮುಖರ ಒಂದು ಪ್ರತಿನಿಧಿ ಸಭೆಯನ್ನು ಏರ್ಪಡಿಸತಕ್ಕದ್ದು ಕಂಡೀಷನ್ ಹಾಕೋದು ಇವರು ಈ ನಮ್ಮ ಕಡೆ ಆಡೋಕೆ ಬಿರಿಲ್ದೇ ಹೋದಾಗ ಆಡ್ತಾರೆ ಕೆಲವರು ಹಳ್ಳಿಯಲ್ಲಿ ಆಡೋಕಿಬ್ಬಿ ಎಲ್ಲೇ ಹೋದಾಗ ಚೆಸ್ಟ್ ಇಟ್ಬಿಟ್ಟು ಈ ಕಡೆಯಿಂದ ಈ ಕಡೆ ಆಡೋದು ಎದ್ದು ಆ ಕಡೆ ಹೋಗಿ ಆ ಕಡೆ ಆಡೋದು ಒಬ್ಬನೇ ಎರಡು ಕಡೆ ಆಟ ಆಡೋದು ರಂಗಾಚಾರಿ ಮಾಡಿದ್ದು ಅದೇ ಕೆಲಸ ಕಮಿಷನರ್ ಮೂಲಕ ಕರಾರ್ ಹಾಕ್ಸೋದು ಇಲ್ಲಿ ಸಭೆ ಮಾಡೋದು ಆದರೆ ಏನಾಯಿತು ಅಂದಾಗ ಒಬ್ಬ ರೆಸಿಡೆಂಟ್ ಒಪ್ಕೊಂಡ್ಬಿಟ್ಟ ಇನ್ನೊಬ್ಬ ತಿರಸ್ಕಾರ ಮಾಡಿಬಿಟ್ಟ ನಂತರ ಏನೋ ಇದೇ ಮಸಲತ್ತಿದ್ರೊಳಗೆ ಅಂತ ಅದು ಯಾಕೆ ತಿರಸ್ಕಾರ ಮಾಡಿದರು ಅಂತ ಮಾತು ಹೇಳ್ತಾರೆ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಬಹುಶಃ ಹೆದರಿಕೆ ಬಂದಿರಬೇಕು ಯಾಕೆಂದರೆ ನೇರವಾಗಿ ನಮ್ಮ ಆಡಳಿತಕ್ಕೆ ಒಳಪಟ್ಟ ಬ್ರಿಟಿಷ್ ಇಂಡಿಯಾದಲ್ಲೇ ನಾವು ಮಾಡದಿರುವ ಯೋಜನೆಯನ್ನು ಮೈಸೂರಿನಂಥ ಒಂದು ಆಧೀನ ರಾಜ್ಯಕ್ಕೆ ಕಾರ್ಯಕ್ಕೆ ತರುವುದೇ ನಮಗೆ ಹೊಳಿಲಾರದ ಐಡಿಯ ಅವರು ಹೊಳಿಬೇಕಾಯಿತು ಮಾಡೋದು ಇಂಡಿಯಾಕ್ಕೆ ತರಬೇಕು ಅಂದ್ಬಿಟ್ಟು ಇನ್ನೊಂದು ವಿಚಾರ ಇದ್ರ ಪರಿಣಾಮ ಬ್ರಿಟಿಷ್ ಇಂಡ್ಯಾದಲ್ಲಿ ಏನಾದೀತು ಎಂಬುದು ಅವರ ಶಂಕೆ ರಂಗಾಚಾರ್ಯ ಏನು ಮಾಡಿದರು ನಮಗೆ ಮಾದರಿ ಇದೆ ನಮ್ಮ ಕಣ್ಣು ಮುಂದೆ ಅಂದರೆ ನಮಗೊಂದು ಯಾವುದು ಒಳ್ಳೆಯದು ಅಂತ ಅನಿಸುತ್ತೋ ಉತ್ಸಾಹದಿಂದ ಮಾಡೋಕ್ಕೆ ಹೋಗ್ತೇವೆ ಯಾರೋ ಬೇಡ ಅಂದ್ರೆ ನಾವು ಏನು ಮಾಡ್ತೀವಿ ಸಾಮಾನ್ಯ ಬಹುಪಾಲು ಮಂದಿ ನೈಂಟಿ ಪರ್ಸೆಂಟ್ ಜನ ಏನು ಮಾಡ್ತಾರೆ ಮಾಡಬೇಕು ಅಂತ ಹೋದೆ ಸರ್ ಅವ್ರು ಬೇಡ ಅಂದ್ರೆ ಹಾಳಾಗಿ ಹೋಗಲಿ ಏನಾರು ಮಾಡ್ಕೊಂಡು ಹೋಗಲಿ ನಾವು ಸಂಬಂಧನೇ ಬೇಡ ಬಿಟ್ಟುಬಿಡ್ತೇವೆ ನಾವು ಆದರೆ ಅವರು ರಂಗಾಚಾರ್ಯ ಎಷ್ಟು ಚೆನ್ನಾಗಿದ್ರು ಅಂದ್ರೆ ಹೇಳ್ತಾರೆ ಈ ಇಂಗಿತವನ್ನು ರಂಗಾಚಾರ್ಯರು ಗ್ರಹಿಸಿ ಆ ಯೋಜನೆಯನ್ನು ಆಗ್ಯ ಕೈ ಮಾಡಿ ಬಿಡಲಿಲ್ಲ ಹಾಗೆ ಕೈ ಮಾಡಿ ಅನುಕೂಲ ಕಾಲಕ್ಕಾಗಿ ಕಾದಿದ್ರು ಅಂಥ ಅನುಕೂಲ ಸಂದರ್ಭ ಬಂದ ಕೂಡಲೇ ಈ ನವರಾತ್ರಿ ಉತ್ಸವ ಬಂತಲ್ಲ ಹಿಂದಿನ ಯೋಜನೆಯು ಕಾರ್ಯಕ್ಕೆ ತಂದುಬಿಟ್ರು ಅದಕ್ಕೆ ಹೇಳ್ತಾರೆ ಯಾವ ಪೂರ್ವ ಸಿದ್ಧತೆಯೂ ಇಲ್ಲದೆ ಯಾರ ಗಮನವನ್ನು ಆಕರ್ಷಿಸದೆ ಕಾಡು ನೆಲದಲ್ಲಿ ಹುಟ್ಟಿದ ಸಸಿಯಂತೆ ಮೊದಲಾದ ಪ್ರಜಾಪ್ರತಿನಿಧಿ ಸಭೆ ಅರುವತ್ತು ವರ್ಷಗಳ ಕಾಲ ಮಹಾವೃಕ್ಷವಾಗಿ ಬೆಳೆಯಿತು ಎಷ್ಟು ಬರೀತಾರೆ ಕಾಡು ಸಸಿ ಹಾಗೆ ಹುಟ್ಟಿತು ಯಾರೂ ನೋಡಲಿಲ್ಲ ಅದನ್ನು ಮನೆ ಮುಂದೆ ಹಾಕಿದ ಆದರೆ ನಾಲ್ಕು ಜನ ನೋಡ್ತಾರೆ ಕಾಡಲ್ಲಿ ಸಸಿ ಯಾರು ನೋಡ್ತಾರೆ ಯಾರ ಗಮನಕ್ಕೆ ಬರದ ಹಾಗೆ ಇದು ಬಹಳ ಒಳ್ಳೆಯ ಮಾತು ಅನ್ನಿಸುತ್ತೆ ನನಗೆ ನಾವು ಎಷ್ಟು ಪ್ರಚಾರ ಮಾಡ್ತೇವೋ ಒಂದು ಕಾರ್ಯಕ್ರಮದ ಬಗ್ಗೆ ಅಷ್ಟು ಜನರ ಅಟೆನ್ಷನ್ ಡ್ರಾ ಮಾಡ್ತದೆ ಅದು ಎಷ್ಟು ಜನ ನೋಡ್ತಾರೋ ಅಷ್ಟು ಎಲ್ಲರೂ ಒಳ್ಳೆ ಬುದ್ಧಿಯಿಂದ ನೋಡ್ತಾರೆ ಅಂತ ಹೇಳೋಕ್ಕೆ ಬರಲ್ಲ ತೊಂದರೆಗಳು ಬರ್ತದೆ ಇನ್ವೈಟ್ ಟ್ರಬಲ್ ಅಂತ ವಿನ್ವೈಟ್ ಟ್ರಬಲ್ ಅದು ಬೇಡ ಬೇಡ ಕೆಲಸ ಆಗಬೇಕು ಮುಖ್ಯ ಅಂತ ಹೇಳಿ ಯಾರು ಗಮನಕ್ಕೆ ತರದ್ ಹಾಗೆ ಮಾಡಿಬಿಟ್ರು ಅವರು ಅಂತ ಇಷ್ಟೆಲ್ಲ ಮಾಡಿದಂಥ ರಂಗಾಚಾರ್ಯರು ವ್ಯತ್ಯಶ ಹೇ ಆಗಿದ್ದರು ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ ಮೊದಲು ಅವ್ರು ಎಷ್ಟು ಬುದ್ಧಿವಂತರಾಗಿದ್ದರು ಅಂತ ಹೇಳಿದರು ಎಷ್ಟು ವಿಚಕ್ಷಣೆಯಿಂದ ಕೆಲಸ ಮಾಡಿದರು ಅಂತ ಆದ್ರೆ ವ್ಯಕ್ತಿಶ ಅವರು ಹೇಗಿದ್ದರು ಅಂತ ಬರೀತಾರೆ ಉಡುಪಿನ ಬಗ್ಗೆ ಬರೀತಾರೆ ರಂಗಾಚಾರ್ಯು ಅವರು ಉಡುಪು ತೊಡುಗೆಗಳ ವಿಷಯದಲ್ಲಿ ತೀರಾ ಅಲಕ್ಷ್ಯದಿಂದಿದ್ದವರು ಅವರಿಗೆ ಯಾವಾಗಲೂ ಅವಸರ ಅವ್ರು ಹೇಳ್ತಾರೆ ಅವರು ಕೂತದ್ದೇ ನೋಡಿ ಗೊತ್ತಿಲ್ಲ ನಮಗೆ ಅಂತ ಯಾವಾಗಲೂ ಅವಸರ ಕೋಟನ್ನು ದಗಲ ದಗಲೆಯಾಗಿ ಹಾಕಿಬಿಡುವರು ಕೋಟಿನ ಗುಂಡಿಯನ್ನು ಹೆಚ್ಚು ಕಡಿಮೆ ಹಾಕಿಬಿಡೋದು ಅಪರೂಪವೇನಲ್ಲ ಮೇಲಿನ ಗುಂಡಿ ಕೆಳಗೆ ಕೆಳಗಿನ ಗುಂಡಿ ಮೇಲೆ ಹಾಗೆ ಅಭ್ಯಾಸ ಅಪರೂಪವೇನಲ್ಲ ರುಮಾಲನ್ನಂತೂ ಕೈಗೆ ಬಂದಂತೆ ಸುತ್ತುವರು ಈ ಸೊಟ್ಟೆ ಪಟ್ಟೆಗಳನ್ನು ನೋಡಿ ಅವರ ಹೆಂಡತಿ ಅಲ್ಮೇಲನ್ನವರು ಅಲ್ಮೇಲಮ್ಮನವರು ಸಹಿಸಲಾರದೆ ಒಂದು ಸಾರಿ ಹೇಳಿದ್ರಂತೆ ಎಷ್ಟೊಂದು ನೋಡ್ತಾರೆ ಪಾಪ ಹೆಂಡತಿ ಒಂದು ಸಲ ಹೇಳಿದ್ರಂತೆ ಏನು ಹೇಳಿದ್ರಂತೆ ಬಟ್ಟೆ ಸರಿಯಾಗಿ ಹಾಕ್ಕೊಳ್ಬಾರ್ದೇ ಅಂತ ಹೇಳಿದ್ರಂತೆ ಅದಕ್ಕೆ ಅವ್ರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ ರಂಗಾಚಾರ್ಯದ್ದು ನಾನೇನು ಮಾಧವರಾಯನೇ ಮುಂದೆ ಹೋಗಿ ದಿವಾನ್ರಾದವರು ನಾನೇನು ಮಾಧವರಾಯನೇ ಆತನಾದರೆ ಇಲ್ಲಿಗೆ ಬರುವ ಪರಂಗಿ ಹೆಂಗಸರನ್ನು ಅನುಸರಿಸಿಕೊಂಡು ಹೋಗಿ ಅವರೊಡೆ ಮಾತಾಡ್ತಾನೆ ನಾನು ಸೊಗಸಗಾರ ಪುಟ್ಟಸ್ವಾಮಿ ಅಲ್ಲ ಅಂತ ಹೇಳಿದರು ಹೇಳಿಬಿಟ್ಟು ಇದನ್ನು ನನಗೆ ಅಲ್ವೇನಮ್ಮನವರೇ ಹೇಳಿದರು ಅಂತ ಡಿವಿಜಿ ಬರೀತಾರೆ ಯಾವಾಗ ನೋಡಿದ್ರು ಏನೂ ಅವಸರ ಅವರು ಚಿತ್ರ ಎಷ್ಟು ಚೆನ್ನಾಗಿದೆ ನೋಡಿ ಯಾವಾಗ ನೋಡಿದರೂ ಏನೂ ಅವಸರ ನೆನೆಸಿಕೊಂಡಾಗ ಮೈಸೂರಿಗೆ ಹೊರಡುವವರು ಪ್ಲ್ಯಾನ್ ಇಲ್ಲ ಏನಿಲ್ಲ ಹೋಗಬೇಕು ಪ್ರಪೋಸಲ್ ಇಲ್ಲ ದಿವಾನರು ಹೋಗಬೇಕು ಅಂದರೆ ಪ್ಲ್ಯಾನ್ ಆಗಬೇಕಲ್ಲ ಮೊದಲು ಏನಿಲ್ಲ ಹೊಡ್ಬಿಡೋದು ಅಥವಾ ಮತ್ತೆಲ್ಲಿಗೂ ಹೊರಟು ಆಗ ರೈಲು ಇನ್ನು ಹಸದು. ರೈಲೇ ಹಸದು. ದಿವಾನರು ಹಾಸಿಗೆ ಬೆಟ್ಟೆ ಬಟ್ಟೆಯ ಪಟ್ಟಿಗೆ ಯಾವುದು ಇಲ್ಲದೆ ಬಂದು ರೈಲೇನೇ ಕುಳಿತುಬಿಡೋರು ಏನು ಇಲ್ಲ ಯಾರೂ ಗೊತ್ತು ಕೊಡಲ್ಲ ಹೋಗ್ತಾರೆ ಅಂತ ಆಮೇಲೆ ಅದನ್ನು ನೋಡಿದವರು ಯಾರಾದರೂ ಬಟ್ಟೆ ಬರೆ ತಂದು ಕೊಟ್ಟರೆ ಉಂಟು ಇಲ್ಲದಿದ್ದರೆ ಹಾಗೆ ನಿರ್ವಾಹ ಮಾಡುವರು ನೋಡಿ ಆಗ ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಅಧಿಕಾರಿಯಾಗಿದ್ದ ಪುಟ್ಟಣ್ಣ ಶೆಟ್ಟರು ಪುಟ್ಟಣ್ ಶೆಟ್ಟಿ ಟೌನ್ ಹಾಲ್ ಅಂತೀವಲ್ಲ ರೈಲ್ವೆ ಅಧಿಕಾರಿಯಾಗಿದ್ದರು ಅವಾಗ ಈ ಅವಕಾಶ ಅವ್ರಿಗೆ ಸಿಕ್ತಂತೆ ಅವ್ರಿಗೊಂದು ಅವಕಾಶವಾಯಿತು ಅವರು ಏನು ಮಾಡ್ತಿದ್ರು ಅವರು ಯಾವಾಗಲೂ ಒಂದು ಹಾಸಿಗೆಯ ಸುರಳಿ ಬಟ್ಟೆಗಳ ಒಂದು ಸೆಟ್ಟು ಅದನ್ನು ದಿವಾನ್ರ ಮನೆಯನ್ನು ತರಿಸಿ ಸ್ಟೇಷನ್ನಲ್ಲಿ ಕೈಗಾವಲಾಗಿ ಇಟ್ಟುಕೊಳ್ತಿದ್ರು ರಂಗಾಚಾರ್ಯರು ಪೂರ್ವಸಿದ್ಧತೆ ಇಲ್ಲದೆ ಪ್ರಯಾಣ ಹೊರಟ ಕೆಲವು ಸಂದರ್ಭಗಳಲ್ಲಿ ತಾವು ಹೋದ ಕಡೆಗೆ ತಮ್ಮ ಬಟ್ಟೆ ಬರೆ ಬಂದದ್ದನ್ನು ಕಂಡು ಆಶ್ಚರ್ಯಪಟ್ಟು ಆಶ್ಚರ್ಯ ಆಗಬೇಕಾದ್ದೆ ಹಾಗೆ ಬಂದುಬಿಟ್ಟಿದ್ದಾರೆ ಆಶ್ಚರ್ಯಪಟ್ಟು ಇದು ಯಾರ ಕೆಲಸ ಎಂದು ವಿಚಾರಿಸಿ ತಿಳಿದುಕೊಂಡ್ರಂತೆ ಡಿ ವಿ ಸ್ಟೈಲ್ ನೋಡಿ ಮುಂದೆ ಹೇಗಿದೆ ತಿಳಿದ ಮೇಲೆ ಅವರಿಗೆ ಪುಟ್ಟಣ್ಣ ಶೆಟ್ಟರ್ ವಿಷಯದಲ್ಲಿ ಮೆಚ್ಚುಗೆಯಾಗಿ ಪುಟ್ಟಣ್ಣ ಶೆಟ್ಟರಿಗೆ ಮೇಲ್ದರ್ಜೆ ಉದ್ಯೋಗ ಸಿಕ್ಕಿತ್ತಂತೆ ಎಷ್ಟು ಬುದ್ಧಿವಂತಿಕೆ ನೋಡಿಯೋದು ಆದರೆ ಅವ್ರು ಎಷ್ಟು ಬುದ್ಧಿವಂತರಾಗಿದ್ದರು ಅವಸರ ಅವಸರ ಅಂತ ಹೇಳ್ತೀವಲ್ಲ ಬಟ್ಟೆ ಕಡೆ ಗಮನ ಇರಲಿಲ್ಲ ಯಾಕೆ ಅವರ ಮನಸ್ಸು ಬೇರೆ ಕಡೆ ಓಡ್ತಾ ಇತ್ತು ಅಂತ ಅದನ್ನ ಎಷ್ಟು ಚೆನ್ನಾಗಿ ಬರೀತಾರೆ ಮೈಸೂರನ್ನು ಚೆನ್ನಾಗಿ ಬಲ್ಲಂಥ ಜಿಬಿ ಬಿ ಮ್ಯಾಲಿಸನ್ ಎಂಬ ಗ್ರಂಥಕರ್ತ ರಂಗಾಚಾರ್ಯರ ಮೆದುಳನ್ನು ಡೈನಮೊ ಎಂದು ವರ್ಣಿಸಿದ್ದಾನೆ ರಂಗಾಚಾರ್ಯರ ಬುದ್ಧಿ ಯಾವಾಗಲೂ ಡೈನಮೊ ಎಂತಿರದಂತೆ ಅವಿಶ್ರಾಂತವಾಗಿ ಕೆಲಸ ಮಾಡುತ್ತಿತ್ತು ಮುಂದಿನ ಸಾಲು ಅವರು ಸತ್ತಾಗ ಅವರ ವಯಸ್ಸು ಐವತ್ತೆರಡು ಇಲ್ಲಿದ್ದಾರೆ ದಿವನ್ ರಂಗಾಚಾರ್ಯಾರೆ ಐವತ್ತೆರಡು ವರ್ಷ ತೀರ್ಕೊಂಡಾಗ ಅಂದರೆ ಆ ಮನಸ್ಸು ಒಂದು ಚೂರು ಚೂರು ಒಂದು ಸೆಕೆಂಡ್ ಖಾಲಿ ಇರ್ತಿರಲಿಲ್ಲ ಅವಿಶ್ರಾಂತ ದುಡಿಮೆ ಆ ದುಡಿಮೆ ಕಡೆ ಮನಸ್ಸಿದ್ದಾಗ ಈ ಕಡೆ ಮನಸ್ಸು ಹೋಗೋಲ್ಲ ಇದು ಭಾಳ ಕಡೆ ಬರುತ್ತೆ ವಿಜ್ಞಾನಿಗಳಿಗೂ ಬರುತ್ತೆ ಎಲ್ರಿಗೂ ಬರುತ್ತೆ ಈ ಥರ ಇರೋದು ಅವ್ರಿಗೆ ಆ ಇರೋದಿಲ್ಲ ಆ ಎಚ್ಚರ ಇಲ್ಲ ಅವ್ರಿಗೆ ಅದು ಮುಖ್ಯ ಅವರಿಗೆ ಆ ಕೆಲಸ ಮುಖ್ಯ ಇಪ್ಪತ್ನಾಲ್ಕು ಗಂಟೆ ದುಡಿತಾ ಇರುವಂಥ ಮನಸ್ಸು ಡೈನಮೊ ಅಂತ ಕರೀತಿದ್ರಂತೆ ರಂಗಾಚಾರ್ಯರು ಆ ಸ್ವಭಾವದವರು ಸೋಮಾರಿತನವನ್ನು ಪಡಬೋಷಿತನವನ್ನು ಕಂಡ್ರೆ ರೇಗಿ ದಂಡಿಸುವರು ಅವರಿಗೆ ಸ್ಲೋ ಅಂದರೆ ಆಗ್ತಿರಲಿಲ್ಲ ಮುಂದೆ ಅದಕ್ಕೆ ಒಂದು ಎನೆಕ್ಷರ್ ಇದೆ ರಂಗಾಚಾರ್ಯರು ಇದಕ್ಕೆ ಒಂದು ಎನೆಕ್ಷರ್ ಬರೆದಿದ್ದಾರೆ ಅದರೊಂದು ಮಾತು ಬರುತ್ತೆ ಅವ್ರಿಗೆ ನಿಧಾನವಾಗಿ ಮಾತಾಡೋರು ಕಂಡ್ರೆ ತುಂಬ ಸಿಟ್ಟಂತೆ ನಮಗೆ ಕೆಲವರು ಇರ್ತಾರೆ ನೋಡಿ ನಿಧಾನಕ್ಕೆ ಮಾತಾಡ್ತಾರೆ ಮುಂದಿನ ಮಾತು ಯಾವಾಗ ಬಂದಿತ್ತು ಅಂತ ಕಾದ್ಕೊಂಡಿರಬೇಕು ಇವ್ರಿಗೆ ಆ ಮಾತು ಅಷ್ಟು ವೇಗವಾಗಿ ಮಾತಾಡೋರು ಅವರು ತಮ್ಮ ಇದ್ದರಂತೆ ಅವ್ರು ದೊಡ್ಡ ವಕೀಲರು ಭಾರಿ ಪ್ರಖ್ಯಾತರು ಅವರು ಅಯ್ಯಂಗಾರರು ಅವ್ರ ಮನೆಗೆ ಹೋಗಿದ್ದಾರೆ ಇವರು ಮನೆಗೆ ಹೋಗಿದ್ದಾರೆ ಇವ್ರು ಬಟ್ಟೆಗಿಟ್ಟೇ ಎಚ್ಚರಿಲ್ಲ ಬರೀ ಒಂದು ಪಂಚ ಹೊಟ್ಕೊಂಡಿದ್ದಾರೆ ಹೇಗಿನ ಮೇಲೆ ಒಂದು ಟಾವೇಲ್ ಹಾಕ್ಕೊಂಡು ಕೂತಿದ್ದಾರೆ ಅವ್ರು ಯಾರೋ ಕಕ್ಷಿದಾರರು ಬಂದರು ಏನೋ ಪ್ರಾಬ್ಲಮ್ ಹೇಳ್ಕೊತಾ ಇದ್ರು ಇವರಿಗೆ ಪೂರ್ತಿ ವಿರುದ್ಧವಾದಂಥವ್ರು ತಮ್ಮ ತುಂಬ ನಿಧಾನಕ್ಕೆ ಮಾತಾಡೋದು ಬಂದವ್ರನ್ನೆಲ್ಲ ಒಪ್ಪಿಸುವಂಥ ಮಾತು ವಕೀಲರು ತಾನೆ ಅವರು ಒಪ್ಪಿಸಬೇಕಲ್ಲದೇ ಆ ಕಕ್ಷಿದಾರ ಏನೋ ಹೇಳ್ಕೊಂಡ ಇವ್ರು ನಿಧಾನವಾಗಿ ಹಾಗಲ್ಲ ಹೀಗೆ ಮಾಡುವರು ಅವ್ನಿನ್ನೊಂದು ಕಷ್ಟ ಹೇಳ್ಕೊಂಡು ಇವರನ್ನು ಹೇಳ್ತಾಯಿದ್ರು ಇವರು ದಿವಾನರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅವ್ರು ದಿವಾನರು ಅಂತ ಈ ಹುಡುಗ ಮನೆಯ ಕಕ್ಷಿ ಗೊತ್ತಿಲ್ಲ ಒಂದೆರಡು ನಿಮಿಷ ನೋಡಿದ್ರಂತೆ ಅವರು ಇವ್ರು ನಿಧಾನ ವರ್ಣನೆ ಮಾಡೋದು ನೋಡಿ ಅವ್ರು ಬರೀತಾರೆ ಮಾತು ಕೆಟ್ಟು ಮಾತಾಡೋದು ತಮ್ಮನಿಗೆ ಹೇಳಂತೆ ಮುಂಡೆ ಮಗನೇ ಅರ್ಧ ಗಂಟೆ ಅದೇ ಹೇಳ್ತಾ ಇದ್ದೆ ತಿರ್ಗಾಮರ್ಗ ತಿರ್ಗಾಮರ್ಗ ಹೇಳಿ ಮಗುಸು ಕಳ್ಸ ಅವನು ಹೊರಗಡೆ ಅಂದ್ರಂತೆ ಆ ಕಕ್ಷಿದಾರಿ ಗಾಬ್ರಿ ಆಗ್ಬಿಡ್ತು ತಮ್ಮ ವಕೀಲರಿಗೆ ಹಿಂಗೆ ಮಾತಾಡ್ತಾನೆ ಯಾವನು ಇವನು ಅಂತ ಅವನು ತನ್ನ ಬ್ಯಾಗ್ ಹಿಡ್ಕೊಂಡು ಹೊರಗೆ ಹೋಗ್ಬಿಟ್ಟಂತೆ ಹೊರಗೆ ಹೋದ್ರೆ ಯಾರವನು ಅಂತ ಕೇಂದ್ರ ಅವನು ಅನ್ಬೇಡ್ರಿ ದಿವಾನ್ರವರು ಅಂತ ಹೇಳಿದ್ರಂತೆ ಅಂದರೆ ನಿಧಾನವಾಗಿ ಮಾತಾಡೋದು ಆ ಕೇಳಿ ಕಳಿಸ್ಬಿಡು ಫಸ್ಟ್ ಅವ್ನು ಇಟ್ಕೋಬೇಡ ಜಾಸ್ತಿ ಮಾತಾಡಬೇಡ ಇದು ಅವ್ರ ಸ್ವಭಾವ ಅದನ್ನು ಬರೀತಾರೋರು ಠಕ್ಕಂತ ಶಿಕ್ಷೆ ಕೊಟ್ಬಿಡೋರು ಈ ಸ್ವಭಾವ ಮಹಾರಾಜರಿಗೆ ಗೊತ್ತಿತ್ತಂತೆ ಮತ್ತು ಮಹಾರಾಜರು ಕೂಡ ಅವರಿಗೆ ಹೆದರುತ್ತಿದ್ದರು ಅಂತ ಬರೆದಿದ್ದಾರೆ ಮಹಾರಾಜರು ಚಿಕ್ಕವರಲ್ವ ಅವಾಗ ಇನ್ನೂ ಒಂದು ಸಂಗತಿ ಕೆ ತಮಾಷೆ ಸಂಗತಿ ಇದು ಸಂಗತಿ ಎಷ್ಟು ಹೆದರುತ್ತಿದ್ದರು ಮಹಾರಾಜರು ಸಣ್ಣವರು ಬಾಲಕರಾಗಿದ್ದಾಗಂದರೆ ರಂಗಾಚಾರ್ಯರು ವಾಸವಾಗಿದ್ದುದು ಸತ್ಯಾಲಯ ಎಂಬ ಮನೆಯಲ್ಲಿ ಆ ಮನೆ ಇದ್ದದ್ದು ಬೆಂಗಳೂರು ಅರಮನೆಯ ರಸ್ತೆಯಲ್ಲಿ ಅರಮನೆಯಿಂದ ಸುಮಾರು ಎರಡು ಫರ್ಲಾಂಗ್ ದೂರದಲ್ಲಿ ನಾನು ಯಾಕ ಆ ಮಾತನ್ನು ಓದ್ತಾ ಇದ್ದೀನಿ ಅವ್ರ ಮಾತುಗಳನ್ನೇ ಅಂದರೆ ಆ ಚಿತ್ರ ಬರೆಯೋ ಶೈಲಿ ಇದೆಯಲ್ಲ ಕಣ್ಣಿ ಕಟ್ಟೋ ಹಾಗೆ ಆ ಅರಮನೆಯಿಂದ ಎರಡು ಎರಡು ಫರ್ ಲಾಂಗ್ ದೂರದಲ್ಲಿರುವಂಥದ್ದು ಈ ಮನೆಗೆ ಈಚೆಗೆ ಸೊಂಡೂರು ಮಹಾರಾಜರು ಸತ್ತಾಗಿತ್ತು ಮಹಾರಾಜ್ ಚಾಮರಾಜ ಒಡೆಯರವರು ವಿದ್ಯಾಭ್ಯಾಸಕ್ಕಾಗಿಯೂ ರಾಜ ಪದವಿಗೆ ತರಬೇತಿ ಪಡೆಯುವುದಕ್ಕಾಗಿಯೂ ಬೆಂಗಳೂರು ಅರಮನೆಯಲ್ಲಿ ಬಿಡಾರ್ ಮಾಡಿದರು ಸಣ್ಣವರು ರಂಗಾಚಾರ್ಯ ಮನೆ ಹತ್ತಿರವಾದ್ದರಿಂದ ಅವರು ಯಾವ ಹೊತ್ತಿನ ತಟಕ್ಕನೆ ಅರಮನೆಗೆ ಬಂದುಬಿಡುತ್ತಾರೋ ಎಂಬ ಎಂಜಿಕೆ ಇನ್ನೂ ಬಾಲಕರಾದ ಮಹಾರಾಜರಿಗೆ ಮನಸ್ಸಲ್ಲೇ ತುಂಬಿತ್ತು ಹೆದರಿಕೆ ಮೊದಲು ದಿವಾನರು ಬರ್ತಾರೆ ಅಂದರೆ ಮೆಸೇಜ್ ಬರಬೇಕು ಬಂದು ಹೇಳಬೇಕು ಅವನು ಬೆಲ್ಟ್ ಹಾಕ್ಕೊಂಡು ಬರ್ತಿದ್ನಲ್ಲ ಅವ್ನು ದಫೇದಾರ್ ಥರ ಹಾಕ್ಕೊಂಡು ಹೇಳಬೇಕು ಆಮೇಲೆ ಏನು ಇವ್ರು ಹಾಗಿಲ್ಲೇ ಅಲ್ಲ ಬಂದುಬಿಡೋರು ಮಹಾರಾಜರು ಗಾಬ್ರಿ ಯಾವಾಗ ಬಂದು ಬೈದುಬಿಡ್ತಾರೋ ಅಂತ ಹೆದರಿಕೆ ಅದಕ್ಕೊಂದು ಏರ್ಪಾಟ ಮಾಡ್ಕೊಂಡಿದ್ದರಂತೆ ಮಹಾರಾಜರು ಏನು ಏರ್ಪಾಟು ಅಂತ ಹೇಳ್ತಾರೆ ರಂಗಾಚಾರ್ಯರು ತಲೆ ಮೇಲೆ ರುಮಾಲಿಟ್ಟು ಮನೆಯೊಂದು ಹೊರಡಲು ಸಿದ್ಧರಾಗುತ್ತಿದ್ದಾಗ ಒಬ್ಬ ಆಳು ಅವರ ಮನೆಯ ಗೇಟಿನ ಮುಂದೆ ನಿಂದು ಕೈ ಸನ್ನೆಯಿಂದ ಅವರು ಎಂದು ಐದಾರು ಗಜ ದೂರದಲ್ಲಿದ್ದ ಆಳಿಗೆ ತಿಳಿಸುವನು ಅಲ್ಲಿ ದೂರ ಇದ್ದವನಿಗೆ ಹಾಗೆ ಆ ಎರಡನೇ ಆಳು ಇನ್ನೈದು ಗಜ ಆಚೆ ಇದ್ದ ಮೂರನೇ ಆಳಿಗೆ ತಿಳಿಸುವುದು ಈಗ ಎಂಟು ಹತ್ತು ಆಳುಗಳ ಸನ್ನೆಯಿಂದ ಸಂಚಾರದಿಂದ ಅರಮನೆಗೆ ವರ್ತಮಾನ ತಲುಪುವುದು ರಿಲೆ ರೇಸ್ ಇದು ಕೈ ಮಾಡಿ ಮಾಡಿ ಹೇಳಿದ ತಕ್ಷಣ ಹೊರಟರು ಹೊರಟ್ರ್ ಹೊರಟ್ರ ಹೊಟ್ಟರು ಅಂತ ಎರಡು ನಿಮಿಷದಲ್ಲಿ ಮಹಾರಾಜರಿಗೆ ಗೊತ್ತಾಗ್ಬಿಡೋದಂತೆ ಒಡನೆಯ ಮಹಾರಾಜರು ಎದ್ದು ಚೊಕ್ಕಟ ಮಾಡಿಕೊಂಡು ಪೋಷಾಕ ಧರಿಸಿ ತಮ್ಮ ಆಫೀಸ್ ರೂಮಲ್ಲಿ ಕುಳಿತಿರುವರು ದಿವಾನ ಏಳೆಂಟು ನಿಮಿಷಗಳೊಳಗಾಗಿ ಬಂದು ಮಹಾರಾಜರು ಚಾಕೆ ಚುಕ್ಕಿ ಉಳ್ಳವರು ವ್ಯಾಸಂಗ ಭಾವಿಸಿ ತಮ್ಮ ಮೆಚ್ಚಿಗೆಯನ್ನು ಹೇಳುವರು ಚೆನ್ನಾಗಿ ಓದ್ತಾರೆ ಮಹಾರಾಜರು ಅಂತ ಹೊಗಳೋದಂತ ಮುಂದಿನ ಸಹ ಚೆನ್ನಾಗಿದೆ ರಂಗಾಚಾರ್ಯರಿಗೆ ಇದು ನಾಟಕವೆಂದು ತಿಳಿಯಲು ಒಂದು ವರ್ಷವೇ ಬೇಕಾಯಿತು ಅಂತ ಒಂದು ವರ್ಷ ರಂಗಾಚಾರ್ಯರಿಗೆ ಗೊತ್ತಾಗಲಿಲ್ಲ ಅಂತ ಆದರೆ ಗೊತ್ತಾದರೆ ಏನು ಮಾಡ್ತಾರೆ ಅಂತ ಹೇಳ್ತಾರೆ ಒಮ್ಮೆ ಮೈಸೂರು ಅರಮನೆಯಲ್ಲಿ ದಸರಾ ಕಾಲದಲ್ಲಿ ವಸಂತೋತ್ಸವ ನಡೆಯುತ್ತಂತೆ ಆಗ ಓಕಳಿ ಈ ಭಾಷೆ ಗಮನಿಸಬೇಕಾದ್ರೀ ಸ್ನೇಹಿತರೆ ಭಾಳ ಭೂತ ಭಾಷೆ ಆಗ ಓಕಳಿ ಚೆಲ್ಲುವ ಸಂದರ್ಭದಲ್ಲಿ ಅರಸು ಮಕ್ಕಳು ಆ ಸಂಭ್ರಮಕ್ಕೆ ತಕ್ಕ ಭಾಷೆಯನ್ನು ಆಡಿಕೊಂಡು ಕಿರಿಚಿ ಕಿರಿಚಾಡುತ್ತಿದ್ದರಂತೆ ಅದು ರಾಜಭಾಷೆ ಅಲ್ಲ ಅದು ಅವಾಗ ಅದಕ್ಕೆ ಹೆಂಗೆ ಹೇಳ್ತಾರೆ ನೋಡಿ ಚೆಲ್ ಓಕಳಿ ಚೆಲ್ಲುವ ಸಂದರ್ಭದಲ್ಲಿ ಅರಸು ಮಕ್ಕಳು ಆ ಸಂಭ್ರಮಕ್ಕೆ ತಕ್ಕ ಭಾಷೆ ಆಡಿಕೊಂಡು ಕಿರಿಚಾಡುತ್ತಿದ್ದರಂತೆ ಜಗನ್ಮೋಹನ ಬಂಗಲಿಯ ಮಹಡಿಯ ಮೇಲೆ ಏನೋ ಕೆಲಸದಲ್ಲಿದ್ದ ರಂಗಾಚಾರ್ಯರು ಈ ಕಿರಿಚಾಟವನ್ನು ಕೇಳಿ ದಡ್ಧನೆ ಇಳಿದು ಬಂದು ತಮ್ಮ ವಾಗಸ್ತ್ರಗಳನ್ನು ಒಂದೆರಡು ಕೈಪಟ್ಟುಗಳನ್ನು ಅವರ ಮೇಲೆ ಪ್ರಯೋಗಿಸಿ ಗದ್ದಲವನ್ನು ಕಡಿಮೆ ಮಾಡಿಸಿದ್ರಂತೆ ದಿವಾನ್ರ ಅಧಿಕಾರ ಹೇಗಿತ್ತು ನೋಡಿ ಅವಾಗ ಬಯ್ಯೋದು ಅಲ್ಲ ಒಂದೆರಡು ಪೆಟ್ಟು ಕೊಟ್ಟರೆ ಕೊಟ್ಟು ಸುಮ್ಮನೆ ಕೂಡಿಸಿದರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದನ್ನು ನಾವು ಗಮನಿಸಬೇಕಾದದ್ದು ವ್ಯಕ್ತಿ ಚಿತ್ರ ಬರೀಬೇಕಾದ್ರೆ ಅವರು ಅವರ ಆತುರದ ಸ್ವಭಾವವನ್ನು ವರ್ಣಿಸುವ ಭರಾಟೆಯಲ್ಲಿ ಅವರು ಒಳ್ಳೆಯ ಗುಣಗಳನ್ನು ಕಮ್ಮಿ ಮಾಡತಕ್ಕದ್ದಲ್ಲ ಆ ಥರ ಹೇಳುವ ಭರಾಟೆಯಲ್ಲಿ ಅಲ್ಲಿರುವಂಥ ತೊಂದರೆಗಳನ್ನು ಹೇಳೋದು ಮರೆಯತಕ್ಕದ್ದಲ್ಲ ಹ್ಯಾಕ್ ಬರೀತಾರೆ ಡಿ ವಿ ರಂಗಾಚಾರ್ಯರು ಹಿತಶತ್ರುಗಳಲ್ಲ ಮೇಲೆ ಮಧು ಒಳಗೆ ಇದ್ದವರಲ್ಲ ಔಷಧ ಹಾಕಬೇಕಾದ ಕಡೆಗೆ ಖಾರವು ಕಿ ಕಹಿಯೂ ಆದ ಔಷಧ ಔಷಧವನ್ನು ಹಾಕಲೇಬೇಕು ಹಾಗಾಗದ ಹೊರತು ರೋಗ ವಾಸಿಯಾಗದು ಇದು ರಂಗಾಚಾರ್ಯರ ನಡವಳಿಕೆಯ ಮರ್ಮ ರಂಗಾಚಾರ್ಯ ಬಗ್ಗೆ ತುಂಬ ಬರೆದಿದ್ದಾರೆ ಕೆಲವು ಮುಖ್ಯವಾದ ಅಂಶಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ ಅವರು ದಿವಾನರಾಗಿದ್ದದ್ದು ಬರೀ ಎರಡು ವರ್ಷ ಮಾತ್ರ ಎರಡು ವರ್ಷದಲ್ಲಿ ಮಾರಿ ಕಣಿವೆ ಕೆಲಸ ನಮ್ಮ ಇದ್ರದ್ದು ಕೂಡ ನಮ್ಮ ಬ್ಲಫಲ್ಲಿ ಬರುವಂಥ ಅದು ಕೂಡ ಕೆಲಸ ಮಾಡಿದ ಅವರೇ ಎನರ್ಜಿ ನಾವು ಜನ್ರೇಟ್ರ್ ಮಾಡಿದೀವಲ್ಲ ಎಲೆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದಕ್ಕೆ ಅದು ಕಾರಣೀಭೂತರಾದಂಥವ್ರದ ರಂಗಾಚಾರ್ಯರು ಎರಡು ವರ್ಷದಲ್ಲಿ ಕ ಕೆಲಸ ಮಾಡೋದಿದೆಯಲ್ಲ ಎಷ್ಟು ಅದ್ಭುತ ಕೆಲಸ ಮಾಡಿದರು ಅಂತ ಮುಂದೆ ಎರಡನೇ ದೀವ ಅಂದರು ಬರ್ತಾರೆ ರಾಜ್ಯ ಧುರಂಧರ ಎಸ್ ಕೆ ಶೇಷಾದ್ರಿ ಸರ್ ಆಗ್ಬಿಟ್ಟು ನೈಟ್ ಉಡ್ ಬಂತು ಅವ್ರಿಗೆ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವ್ರಿಗೆ ಮಹಾರಾಜರು ಬಿರುದು ಕೊಟ್ಟರಂತೆ ಚೆನ್ನಾಗಿ ಬರೀತಾರೆ ಒಂದು ರಾಜ್ಯ ಧುರಂಧರ ಅಂತ ಬರೀತಾರೆ ಅಂತ ಆ ರಾಜ್ಯ ಧುರಂಧರ ಅಂತ ಬರೆದು ಸುಮ್ಮನೆ ತಮಾಷೆ ಕೊಡಲಿಲ್ಲ ಭಾಳ ವಿಚಾರ ಮಾಡಿ ಕೊಟ್ಟಿದ್ದಾರೆ ಯಾಕಂದರೆ ಆ ಪದ ನೋಡಿ ರಾಜ್ಯ ಧುರಂಧರ ಅಂದ್ರೆ ಬಿಗಿ ಭರತ್ ಅಂದ್ರೆ ದರ್ಪ ಅಂತ ಅನಿಸುತ್ತೆ ಅವ್ರು ಹಾಗೇ ಇದ್ದರು ಅಂತ ಶೇಷಾದ್ರ ಅಯ್ಯರು ಕೂಡ ಮದ್ರಾಸ್ನವರೇ ಪಾಲ್ಘಾಟ್ ಆದರೆ ಬ್ರಿಟಿಷ್ ಅಧಿಕಾರಿಗಳು ಕರೆಸ್ಕೊಂಡವ್ರಲ್ಲ ಅವರು ಶೇಷಾದ್ರ ಅಯ್ಯರು ಕರ್ಕೊಂಡ್ಬಂದ್ರಂತೆ ಶೇಷಾದ್ರಿ ಅಯ್ಯರು ಕೆಲಸಕ್ಕೋಸ್ಕರ ತಂಜಾವೂರು ಕಡೆಗೆ ಪಾಲ್ಘಾಟ್ ಕಡೆಗೆ ವಯನಾಡು ಕಡೆಗೆ ಹೋಗ್ತಾಯಿದ್ರಂತೆ ಹೋದಾಗ ಒಬ್ಬಳ್ಳೆ ಅಧಿಕಾರಿ ಬೇಕು ನನಗೆ ಅಂತ ಆರಿಸ್ಕೊಳ್ಬೇಕಾದ್ರೆ ಶೇಷಾದ್ರಿ ಇದ್ದಾರೆ ಕುಟುಂಬದ ಪರಿಚಯ ಆಗಿ ಅವ್ರು ಕರ್ಕೊಂಡು ಬಂದರು ಭಾಳ ಮೇಧಾವಿ ಅಂತ ಹೆಸರಿತ್ತು ಕರ್ಕೊಂಡು ಬಂದರಂತೆ ಅದೂ ಅಲ್ಲದೆ ಎಷ್ಟು ಚೆನ್ನಾಗಿದೆ ಯಾಕೆ ಅವ್ರನ್ನ ಕರ್ಕೊಂಡು ಬಂದರು ಅಂತನ್ಬೇಕಾದ್ರೆ ತಮಗೆ ಸಹಾಯ ಮಾಡಲು ಸಮರ್ಥರಾಗಿಯೂ ಸ್ನೇಹನಿಷ್ಠರಾಗಿಯೂ ಇದ್ದ ಜನ ಬೇಕಾಗಿದ್ದುದರಿಂದ ಲಾಯಲ್ ಆಗಿಯೂ ಬೇಕಾಗ್ತದೆ ಇದ್ದಿದ್ದರೆ ಅವರು ಶೇಷಾದ್ರಿಯನ್ನು ಆರಿಸಿಕೊಂಡರು ಅವರು ದರ್ಪಶೀಲತೆ ಹೇಗಿತ್ತು ಅನ್ನೋಕ್ಕೊಂದು ಉದಾಹರಣೆ ಕೊಡ್ತಾರೆ ಡಿವಿಜಿ ವಿ ಜಿ ಅವರು ಅಂತ ಹೇಳ್ತಾರೆ ದರ್ಪ ಯಾವಾಗಲೂ ಬಿಗಿ ದರ್ಪ ಹೆದರಬೇಕು ಜನ ಭಾಳ ಹೆದರ್ತಿದ್ದರಂತೆ ಅವರಿಗೆ ಅವರು ಹೇಗಿದ್ದರು ಅನ್ನೋಕ್ಕೊಂದು ಉದಾಹರಣೆ ಕೊಡ್ತಾರೆ ಡಿ ವಿ ನಾನು ಕಂಡವನಲ್ಲ ನನ್ನ ಹಿರಿಯ ಬಂಧುಗಳೊಬ್ಬರು ಅವರನ್ನು ದೂರದಿಂದ ಕಂಡಿದ್ದರಂತೆ ಬಹುದೂರದಿಂದ ನನ್ನ ಬಂಧುಗಳು ಶೇಕದಾರಿ ಕೆಲಸ ಮಾಡಿ ಪೆನ್ಷನ್ ತೆಗೆದುಕೊಳ್ಳುತ್ತಿದ್ದವರು ಶೇಕ್ದಾರ್ ಅಂದ್ರೆ ಒಂದೇ ಲೋಯೆಸ್ಟ್ ರಂಗ್ ಅದು ಕೆಲಸ ಮಾಡಿದವರು ಅವ್ರು ಹೇಳ್ತಿದ್ರಂತೆ ಡಿ ವಿಜಿಗೆ ಏನು ಮಹಾನುಭಾವನಪ್ಪ ಏನು ಮಹಾಪುರುಷ ಹಣೆ ತುಂಬ ವಿಭೂತಿ ಕರ್ರನೆಯ ಮೈಬಣ್ಣಕ್ಕೂ ಆ ಬಿಳಿ ವಿಭೂತಿಗೂ ಎಷ್ಟೋ ಹೊಂದಿಕೆ ಆಳು ಕೈ ಉದ್ದದ ಮನುಷ್ಯ ಏನು ಟಿ ವಿಯಿಂದ ನಡೀತಾನೆ ಎಂದು ಕೊಂಡಾಡಿದರು ನಾನು ಕೇಳಿದೆ ಅವ್ರು ಏನು ಹೇಳಿದರು ಅವತ್ತು ನೀವು ಅವ್ರು ನೋಡಿದೆ ಅಂದ್ರಲ್ಲ ಏನು ಹೇಳಿದರು ಅಂತ ಅವ್ರು ಹೇಳಿದ್ರಂತೆ ಏನೋ ಹೇಳಿದರು ಯಾರಿಗೋ ಹೇಳಿದರು ಯಾರೋ ನಾಲ್ಕೈದು ಮಂದಿ ಭಾರಿ ಭಾರಿ ಜನ ಇದ್ದರು ಅವ್ರು ಮಾತಾಡೋದು ನನಗೆ ಕೇಳಿಸುತ್ತದೆಯೇ ಅಂತ ಕೇಳಿದಿರಂತೆ ನೀವೆಲ್ಲಿದ್ದಿರಿ ಅಂತ ಇವ್ರು ಕೇಳಿದಿರಂತೆ ಸಾಮಾನ್ಯ ಮಾತಾಡೋದಿಲ್ವಾ ನಾನು ಇದ್ದೆ ಅವ್ರು ನೋಡಿದ್ದೀನಿ ಅಂದ್ರಾಗ ಅವ್ರೇನು ಹೇಳಿದರು ಅಂತ ಕೇಳ್ತೇವೆ ಅವ್ರು ಹೇಳಿದ್ದು ಎಷ್ಟು ಚೆನ್ನಾಗಿದೆ ನೀವೆಲ್ಲಿದ್ದಿರಿ ಅಂದಾಗ ಹೇಳ್ತಾರೆ ನಾನು ಕಂಪೌಂಡ್ ಗೋಡೆಯಿಂದ ಹತ್ತು ಹದಿನೈದು ಗಜ ದೂರದಲ್ಲಿದ್ದೆ ಆ ಕಂಪೌಂಡ್ನ ಹೋಗುವವರಾರಯ್ಯ ಹುಲಿ ಇದ್ದ ಹಾಗಿದ್ದಾನೆ ಅದೇನು ದರ್ಪ ದರ್ವಾಲಿ ಹಾಕಿದ ಜವಾನರು ನಾವು ಹತ್ತಿರ ಹೋಗೋದಕ್ಕೆ ಅವಕಾಶ ಕೊಡುತ್ತಾರೆಯೇ ಅಂತ ಕೇಳಿದ್ರಂತೆ ಡಿ ವಿಜಿ ಆ್ಯಚುರಲ್ ಕೇಳಿದರು ಹಾಗಾದ್ರೆ ನೀವು ಹೋಗಿದ್ದಿರಿ ಯಾಕೆ ಅಲ್ಲಿ ಒಳಗೆ ಬಿಡೋದಿಲ್ಲ ಅನ್ ಗೊತ್ತಿದೆ ಇವತ್ತು ಇವಾಗ ಹೋಗಿದ್ದಿರಿ ನೀವು ನೀವು ಹೋಗಿದ್ದಿ ಯಾಕೆ ಅಂತ ಕೇಳಿದ್ರಂತೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರೂ ಹೇಳುತ್ತಾರಲ್ಲಪ್ಪ ಆತ ಮಹಾನುಭಾವ ಆತ ಹೇಗಿರುತ್ತಾನೋ ನೋಡೋಣ ಆಯನಿಸ್ತು ನೋಡಿ ಅಧಿಕಾರದಲ್ಲಿ ಇರುವಂಥವ್ರು ಇವರು ಶೇಕದಾರ ಆಗಿದ್ದವರು ದಿವಾನ ನೋಡೋಕೆ ಹೆದರಿಕೆ ನೋಡೋಣ ಎಂದು ಹೋದೆ ನಾನು ಇದ್ದ ಕಡೆಯಿಂದಲೇ ಕೈ ಆದು ಅದು ಆತನಿಗೆ ಕಾಣಿಸ್ತೋ ಇಲ್ಲವೋ ನನ್ನ ಮನಸ್ಸಿಗಂತೂ ತೃಪ್ತಿಯಾಯಿತು ಇದು ನೋಡಿ ಗಮನ ಹೇಗಿದೆ ಆ ದರ್ಪದ ಜೊತೆಗೆ ಗೌರವ ಸೇರಿಕೊಂಡಾಗ ಆಗೋದಿದು ದೂರದಿಂದಲೇ ನಮಸ್ಕಾರ ಮಾಡಿದೆ ನಾನು ಆತನಿಗೆ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ ನನಗಂತೂ ಮನಸ್ಸಿಗೆ ತೃಪ್ತಿಯಾಯಿತು ಡೆಪ್ಟಿ ಕಮಿಷನರ್ಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ದೂರ ದೂರ ನಿಂತಿದ್ದರು ಅಂಥಾದ್ರೂ ನನ್ನದೇನು ಮಹ ಈ ಮೇಲಿನ ಸಂಭಾಷಣೆ ತೋರಿಸುತ್ತದೆ ಸಾಮಾನ್ಯ ಜನಕ್ಕೆ ಶೇಷಾದ್ರಿ ಅಯ್ಯರ್ ವಿಷಯದಲ್ಲಿದ್ದಂಥ ಅಭಿಪ್ರಾಯ ಅವರು ಮಹಾಶಕ್ತರು ಆದರೆ ದರ್ಪಶೀಲರು ಇದು ಅದರ ತಾತ್ಪರ್ಯ ಅದು ಸರಿಯಾದ ಗುಣಗ್ರಹಣವೆಂದೇ ಅವರ ಕಾಗದ ಪತ್ರಗಳು ನೋಡಿದವರಿಗೆ ಅನ್ನಿಸುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಗುಣಗ್ರಹಣ ಮಾಡೋದು ಮಹಾಶಕ್ತರು ಹೌದು ಅದರ ದರ್ಪಶಾಲೆಗಳು ಹೌದು ಶೇಷಾದ್ರಿ ಅಯ್ಯರವರನ್ನ ವಿರೋಧಿಸಿದವರು ನೂರು ಮಂದಿ ಆದರೆ ಒಳ್ಳೆಯ ಉದ್ದೇಶದ ಸರ್ಕಾರ ಏನೋ ಕೆಲಸ ಮಾಡುತ್ತಿದೆ ಅದು ಒಳ್ಳೆಯದೇ ಆದೀತು ಎಂದುಕೊಂಡವರು ಸಾವಿರ ಜನ ಉದಾಸೀನರಾಗಿದ್ದವರು ಹತ್ತು ಸಾವಿರ ಜನ ಇದು ಗಮನ ಇವತ್ತಿಗೂ ಹಾಗೆ ಇದೆ ಸ್ವಾಮಿ ಇವತ್ತಿಗೂ ಹಾಗೆ ಇದೆ ಶೇಷಾದ್ರಯ್ಯರನ್ನು ವಿರೋಧಿಸಿದವರು ನೂರು ಜನ ಆದರೆ ಒಳ್ಳೇದೇನೋ ಆದೀತೇನೋ ಯಾಕೆಂದರೆ ಒಳ್ಳೆ ಮನುಷ್ಯ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದೋರು ಸಾವಿರ ಜನ ಉದಾಸೀನರಾಗಿದ್ದವ್ರು ಯಾರು ಬಂದ್ರೆ ನಮಗೇನಾಗೋದ್ರಿ ನಮ್ಮ ಕಷ್ಟ ತಪ್ಪಿದ್ದಲ್ಲ ಉದಾಸೀನರಾಗಿದ್ದವರು ಹತ್ತು ಸಾವಿರ ಮಂದಿ ಅಂತ ಹೇಳ್ತಾರೆ ಈ ಪ್ರಜಾಪ್ರತಿನಿಧಿನೊಳಗೆ ಒಂದು ಸ್ವಲ್ಪ ವೈಮನಸ್ಸಾಗಿತ್ತ ಆವಾಗ ಅಂತ ಒಂದು ರಿವಿಜಿ ಬರೀತಾರೆ ಅವಾಗ ಏನು ವೈಮನಸ್ಸಾಗಿತ್ತು ಅಂದರೆ ಎರಡು ಗುಂಪಾಗಿತ್ತಂತೆ ಗುಂಪು ಯಾವುದು ಅಂದರೆ ಮೈಸೂರು ಫಾರ್ ಮೈಸೂರು ಅಂತ ಒಂದು ಮೈಸೂರು ಫಾರ್ ಇಂಡಿಯಾ ಅಂತ ಒಂದು ಗ್ರೂಪ್ ತಮಿಳು ಪ್ರಾಬಲ್ಯ ತುಂಬ ಜಾಸ್ತಿ ಆಗ್ತಾಯಿದೆ ಅಂತ ಶಶಾದ್ರ ಅಯ್ಯರು ಬಂದಮೇಲೆ ತಮ್ಮೂರು ಕರ್ಕೊಂಬರ್ತಾರೆ ಪಾಲ್ಘಾಟ್ವ್ರು ಬಂದಿದ್ದಾರೆ ಅವ್ರು ಬಂದಿದ್ದಾರೆ ತಮಿಳರು ಜಾಸ್ತಿ ಆಗ್ತಾಯಿದೆ ಮೈಸೂರವರು ಪ್ರಬಲ್ಯ ತಪ್ಪ ಹೋಗ್ತಾ ಇದೆ ಅಂತ ಕೆಲವೊಂದು ಗುಂಪಾಯಿತು ಅದಕ್ಕೆ ಅವರು ಹೇಳಿದಂತೆ ಮೈಸೂರು ಮೈಸೂರು ಮಾತ್ರ ಅಲ್ಲ ದೇಶಕ್ಕೋಸ್ಕರ ಇರೋದು ಅಂತ ಅದಕ್ಕೆ ಮೈಸೂರು ಫಾರ್ ಮೈಸೂರು ಅಂತ ಒಂದು ಗ್ರೂಪ್ ಆಯಿತು ಮೈಸೂರು ಫಾರ್ ಇಂಡಿಯಾ ಅಂತ ಒಂದು ಗ್ರೂಪ್ ಆಯಿತು ಒಯ್ ಮನಸ್ಸು ಒಳಗಡೆ ಇರ್ತಾ ಇತ್ತಂತೆ ಕಿರಿಕಿರಿ ಇರಿಸ ಮುರುಸಾಗ್ತಾಯಿತ್ತು ಶೇಷಾದ್ರಯ್ಯ ಅವರ ಮಾತಿನ ಧೋರಣೆಯೂ ಮುಖಭಂಗಿಯು ಅಧಿಕಾರ ದರ್ಪವನ್ನು ಯಾವಾಗಲೂ ಎತ್ತಿ ತೋರಿಸುತ್ತಿದ್ದು ಬಿಗಿಯಾಗಿ ಇರುವಂಥ ಮನುಷ್ಯ ಒಂದು ಘಟನೆ ಆದದ್ದನ್ನು ಬರೀತಾರೆ ಡಿ ಈ ಘಟನೆ ನಾನು ಸಾಮಾನ್ಯವಾಗಿ ಅನಲೈಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ಮೊದಲಿನ ಪೂರ್ತಿ ಘಟನೆ ನೋಡಿ ಏನು ಅನಿಸುತ್ತೆ ನಿಮಗೆ ಅಂತ ಗೊತ್ತಾಗುತ್ತೆ वंद सारी प्रजाप्रतिनिधि सभ्यारो ओब सभिकर शेषाद्र दबायसी कूड़ीबिट्वर प्रश्न के सुर सहित ऐनो चेना सूमने कुत रिं कूड़स्ब आग सभा प्रेक्षकली ब्रिटीश रेसिडेंट रेसिडेंट कूताने आव बंद कूदा अप्रूप ऐन रेसी कूद् नोट सभा हेतु नोड़ोदे नोड़बिटे नोडर ली वारनर अंत ಲೀ ವಾರ್ನರ್ ಅಂತ ರೆಸಿಡೆಂಟು ಬುದ್ಧಿವಂತ ಅಂತ ಭಾಳ ಹೆಸರು ಅವನಿಗೆ ಅವನು ಆಗಾಗಲೇ ದ ಸಿಟಿಸನ್ ಆಫ್ ಇಂಡಿಯಾ ಅಂತ ಪುಸ್ತಕ ಬರೆದಿದ್ದ ಅದೆಲ್ಲ ಟೆಕ್ಸ್ಟ್ ಬುಕ್ ಬೇರೆ ಆಗಿತ್ತು ಶಾಲೆಗಳಿಗೆಲ್ಲ ಅದು ಲೀ ವಾರ್ನರ್ ಬರೆದಂಥ ಸಿಟಿಸನ್ ಆಫ್ ಇಂಡಿಯಾ ಅಂತ ಪುಸ್ತಕ ಟೆಕ್ಸ್ಟ್ ಬುಕ್ ಆಗಿತ್ತು ಬ್ರಿಟಿಷ್ ರೆಸಿಡೆಂಟ್ ಬರೆದ ಮೇಲೆ ಟೆಕ್ಸ್ಟ್ ಬುಕ್ ಆಗಲೇಬೇಕಲ್ಲ ಆಗಿತ್ತು ಅದು ಡಿ ವಿ ಜಿ ಬರೀತಾರೆ ನಾನು ಪುಸ್ತಕ ಚೆನ್ನಾಗಿ ನೋಡಿದ್ದೇನೆ ಮುನ್ನುಡಿ ಹೆನ್ನುಡಿ ಎಲ್ಲ ನೋಡಿದ್ದೇನೆ ಲಲಿತವಾಗಿ ಸ್ವಲ್ಪ ಏನೋ ಚೆನ್ನಾಗೇ ಬರೆದಿದ್ದಾನೆ ಅದರ ಮೂಲಸತ್ವ ಏನಪ್ಪ ಅಂದರೆ ಬ್ರಿಟಿಷರೇ ಒಳ್ಳೆಯವರು ನಮ್ಮ ಭಾರತೀಯರು ರಾಜ ಆಳಸ್ಕೊಳ್ಳೋಕ್ಕೆ ಲಾಯಕು ಅನ್ನೋ ಹಂಗೆ ಬರದಂಗಿತ್ತು ಭಾಷೆ ಆದ್ದರಿಂದ ಅವ್ರ ಸೆಂಟೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಧೋರಣೆ ಮಾತ್ರ ಅಲ್ಲಲ್ಲಿ ಬ್ರಿಟಿಷರನ್ನು ಅತಿಯಾಗಿ ಹೊಗಳುವುದು ಈ ಕಾರಣದಿಂದ ಆ ಪುಸ್ತಕಕ್ಕೆ ದೊರೆತ ಮನ್ನಣೆ ಬಹುಕಾಲ ಸಾಗಲಿಲ್ಲ ಅಂಥ ಮನುಷ್ಯ ಕೂತಿದ್ದ ಅವನು ಸುಮ್ಮನೆ ಇರ್ತಾನ ಇವರು ಯಾರು ಬೈದು ಸವಿಕರನ ಆತ ಏನು ಮಾಡ್ದ ಅಂದರೆ ಒಂದು ಪತ್ರ ಬರೆದಂತೆ ಬಿಡಾರಕ್ಕೆ ತೆರಳಿದ ನಂತರ ಶೇಷಾದ್ರಿ ಅಯ್ಯರವರಿಗೆ ಒಂದು ಮೆಚ್ಚುಗೆಯ ಕಾಗದವನ್ನು ಬರೆದ ನೀವು ಸಭೆಯನ್ನು ನಡೆಸಿದ ರೀತಿ ಬಹಳ ಚೆನ್ನಾಗಿದೆ ತಲಹರಟಿ ಹರಟುವ ಸಭಿಕರನ್ನು ಹಾಗೆ ಬಾಯಿ ಮುಚ್ಚಿಸಿ ಅದುಮಿಡಬೇಕು ಇದು ಲೀ ವಾರ್ನರ ಪತ್ರದ ಸಾರಾಂಶ ಅದು ಶೇಷಾದ್ರಿಯಾಯ ಖುಷಿಯಾಗ್ಬಿಡ್ತು ರೆಸಿಡೆಂಟ್ ಹೊಗಳ್ಬಿಟ್ಟಿದ್ದಾನಲ್ಲ ನನ್ನ ಅಂತ ಇಲ್ಲಿ ಒಬ್ಬರು ರಾಯರು ಅಂತ ಒಬ್ಬರು ಇದ್ದರು ಆ ಕಾಲದಲ್ಲಿ ದೊಡ್ಡ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮುಖ್ಯರಾದಂಥವರು ಅವ್ರ ಬಗ್ಗೆ ಹೇಳೋಕೆ ಹೋದರೆ ಇನ್ನೊಂದು ಬೇರೆ ಕಡೆ ಹೋಗ್ತದೆ ಹಾದಿ ಬೇಡ ತುಂಬ ದೊಡ್ಡವರು ತುಂಬ ಗೌರವ ಇರುವಂಥವ್ರು ಅವರಿಗೆ ಸಂತೋಷದಿಂದ ಹೋಗಿ ಶೇಷಾದ್ರಯ್ಯರು ಪತ್ರಾ ತೋರಿಸಿದ್ರಂತೆ ನೋಡಿ ರೆಸ್ಟಿಡೆಂಟ್ ಲೀ ವಾರ್ನರ್ ಪತ್ರ ಬರೆದಿದ್ದ ನನಗೆ ಸಭೆ ಹೇಗೆ ನಡ್ಸೋದು ತೋರಿಸ್ಬಿಟ್ರಿ ಇವತ್ತು ನೀವು ಅದು ಬರೆದಿದ್ದಾರೆ ಅಂತ ಹೆಮ್ಮೆಂದು ಹೇಳ್ಕೊಂಡ್ರಂತೆ ಅದಕ್ಕೆ ಅದು ಬರೆದಾರೆ ಹೆಮ್ಮೆಯಿಂದ ಕಾಗದವನ್ನು ಚಂಚಲ್ ರಾಯರಿಗೆ ತೋರಿಸಿದರು ಆಗ ಚಂಚಲ್ ರಾಯರ್ ಏನು ಮಾಡಿದರು ಅನ್ನೋದು ಕೇಳಿ ದಿವಾನ್ರು ಹೇಳ್ತಿರೋ ಮಾತಿದು ಶೇಷಾದ್ರಿ ಈ ಕಾಗದದಿಂದ ನೀವು ನಾಚಿಕೆ ಪಡಬೇಕು ನೋಡಿಕೊಳ್ಳಬೇಕಾದ ಪ್ರಸಂಗದಲ್ಲಿ ಹಿಗ್ಗುತ್ತಿದ್ದೀರಿ ನಿಮ್ಮ ಜೊತೆಗಾರನಂತೆ ಎನಿಸಿಕೊಳ್ಳೋದು ನನಗೆ ಇಷ್ಟ ಇಲ್ಲ ಇಲ್ಲಿ ಪ್ರಜಾಪ್ರಾಬಲ್ಯ ಉಂಟಾಗಬಾರದು ಬ್ರಿಟಿಷ್ ಸರ್ಕಾರ ಪ್ರತಿಷ್ಠಿತವಾಗಬೇಕುದು ಎಂದವೇ ಅವನ ಆಶಯ ಆ ಆಶಯಕ್ಕನುಸಾರವಾಗಿ ಆತ ಕಾಗದ ಬರೆದಿದ್ದಾನೆ ನಮಗೆ ಅದೇನು ಹೆಮ್ಮೆಯ ವಿಷಯ ಅದಕ್ಕೆ ಅವಕಾಶ ಕಲ್ಪಿಸಿದವರು ನೀವು ಸಭೆಯಲ್ಲಿ ಸಭೆಯಲ್ಲಿ ನೀವು ತೋರಿಸುತ್ತಿರುವ ತೆಗಳಿಕೆ ನಡವಳಿಕೆ ನನಗೆ ಕೊಂಚವೂ ಇಷ್ಟವಾದದ್ದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಸಹೋದ್ಯೋಗಿ ಆಗಲಾರೆ ಈ ಹೊತ್ತೆ ಮಹಾರಾಜರಲ್ಲಿಗೆ ನಾನು ರಾಜೀನಾಮೆಯನ್ನು ಸಲ್ಲಿಸುತ್ತೇನೆ ಅಂದ್ರಂತ ಚಂಚಲ್ ರಾಯರು ದಿವಾನ್ ಹೇಳೋ ಮಾತಿದ್ರು ಈಗ ನೋಡಿ ಈಗೇನಾಯಿತು ಇಷ್ಟಕ್ಕೆ ನಾನು ಪ್ರಸಂಗ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಇವರು ಶೇಷಾದ್ರಿಯರನ್ನ ನಾನು ಬ್ಲ್ಯಾಕ್ ಪೇಂಟ್ ಮಾಡಿದಂಗೆ ಆಯಿತು ಒರ್ಟಾಗಿದ್ದರು ಅವ್ರಿಗೆ ಗೊತ್ತಾಗಲಿಲ್ಲ ಬೈದರೂ ಸಂತೋಷ ಪಡ್ಕೊಂಡು ರೆಸಿಟ್ ಹೇಳಿದರೆ ಅಂತಾಯಿತು ಮುಂದಿನ ಭಾಗ ನೋಡಿ ಹೇಗೆ ಒಪಿನಿಯನ್ ಚೇಂಜ್ ಆಗುತ್ತೆ ಅದು ಡಿ ವಿ ಅದು ಹೇಳ್ತಾ ಇರೋದು ಚಂಚಲ್ ಕಟುವಾದ ಮಾತನ್ನು ಕೇಳಿದ ಮೇಲೆ ತಮ್ಮ ಧೋರಣೆಯ ಅಸಂಗತೆಯನ್ನು ಶೇಷಾದ್ರ ಅಯ್ಯರು ಕಂಡುಕೊಂಡರು ಚಂಚಲ್ ರಾಯರಿಗೆ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿ ಈ ಸದ್ಯದಲ್ಲಿ ತಾವು ಏನು ಮಾಡತಕ್ಕದ್ದು ಎಂದು ಅವರನ್ನೇ ಕೇಳಿದರು ಆಗ ಚಂಚಲ್ ರಾಯರು ಹೇಳಿದರು ಈ ದಿನ ಸಭಾ ಪ್ರಾರಂಭದಲ್ಲೇ ನೀವು ನಿನ್ನೆ ನಡೆದ ಅಸಂಗತಕ್ಕಾಗಿ ವಿಷಾದ ಸೂಚಿಸಿ ಸಭೆಯ ಕ್ಷಮಾಪಣೆಯನ್ನು ಬಿಡತಕ್ಕದ್ದು ಅಂತ ಹೇಳಿದರು ಈ ಸಭಾ ಮರ್ಯಾದೆ ಅನ್ನೋದನ್ನೇ ಕಲಿಸ್ಕೊಡ್ಬೇಕು ಜನಕ್ಕೀಗ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಮೈಕ್ ಬಿಸಾಡ್ತೀವಲ್ಲ ಸ್ವಲ್ಪ ಓದಿದ್ರು ಚೆನ್ನಾಗಿರುತ್ತೆ ಅವ್ರು ಮಾಡ್ತಾರೆ ಕ್ಷಮಾಪಣೆ ಬೇಡತಕ್ಕದ್ದು ಆದರೆ ಅಯ್ಯರ್ ಏನು ಮಾಡಿದರು ಅಂದ್ ನೋಡಿ ಶೇಷಾದ್ರಿ ಅಯ್ಯರ್ ಅವರಲ್ಲಿ ದೊಡ್ಡತನ ತುಂಬಿತ್ತು ಅವರು ಮರುಮಾತನಾಡದೆ ಚಂಚಲ್ ರಾಯರು ಹೇಳಿದಂತೆಯೇ ನಡೆಸಿದರು ಇದು ದೊಡ್ಡತನ ತಪ್ಪು ಮಾಡೋದು ದೊಡ್ಡದಲ್ಲ ತಪ್ಪಾಯಿತು ಅಂತ ಮತ್ತೊಬ್ಬರು ತೋರಿಸಿಕೊಟ್ಟಾಗ ಸಾಮಾನ್ಯವಾಗಿ ನಮಗೊಂದಿರುತ್ತೆ ವೆನ್ ಎ ಸ್ಮಾಲ್ ಥಿಂಗ್ ಫಾಲ್ಸ್ ಡ್ಯಾಮೇಜ್ ಈಸ್ ಲೆಸ್ ವೆನ್ ಎ ಬಿಗ್ ಥಿಂಗ್ ಫಾಲ್ಸ್ ಡ್ಯಾಮೇಜ್ ಇಸ್ ಗ್ರೇಟರ್ ಅಂತ ಹೇಳ್ತಾರೆ ಸಣ್ಣದೊಂದು ಕೈ ಜಾರಿ ವಾಚ್ ಕೆಳಗೆ ಬಿದ್ದರೆ ವಾಚ್ ಪೆಟ್ಟಾದೀತಷ್ಟೇ ದೊಡ್ಡ ಇಪ್ಪತ್ತಂತಷ್ಟೇನೆ ಬಿಲ್ಡಿಂಗ್ ಬಿದ್ದರೆ ಎಷ್ಟು ಜನಕ್ಕೆ ಅನಾಹುತ ಆಗತ್ತೆ ಅದಕ್ಕೆ ಸಾಮಾನ್ಯ ದೊಡ್ಡ ಸ್ಥಾನದಲ್ಲಿದ್ದವರು ತಮ್ಮ ತಪ್ಪನ್ನು ಒಪ್ಪುಕೊಳ್ಳೋಕೆ ಹೋಗೋದಿಲ್ಲ ಬಹಳ ಜನ ತಪ್ಪು ಕಮ್ಮಿ ಆದರೆ ದಿವಾನ್ರಾಗಿದ್ದಂಥ ಮನುಷ್ಯ ದರ್ಪಶೀಲರಾಗಿದ್ದರು ಅಂತ ಮೊದಲು ನೋಡ್ಕೊಂಡ್ಬಂದ್ವೆಲ್ಲ ನಾವು ದರ್ಪಶೀಲತೆ ಮನುಷ್ಯನ ಒಂದು ಮುಖ ಮಾತ್ರ ಅಂತ ತೋರಿಸೋದಕ್ಕೆ ಮಾಡಿದ್ದೀವಿ ದರ್ಪಶೀಲತೆ ಇತ್ತು ಆ ಸಭಿಕರನ್ನ ಸುಮ್ಮನೆ ಕೂತ್ಕೊಳ್ಳ್ರಿ ಅಂತ ಹೇಳಬೇಕು ದರ್ಪಶೀಲತೆ ಇತ್ತು ಆದರೆ ತಪ್ಪು ಅಂತ ಸ್ನೇಹಿತ ತೋರಿಸಿದಾಗ ಮರುದಿನ ಸಭಾ ಪ್ರಾರಂಭದಲ್ಲಿ ಕ್ಷಮೆಯಾಚನೆ ಮಾಡಿದಂಥ ದೊಡ್ಡತನ ಅಲ್ವೇ ದರ್ಪಶೀಲತೆ ಲಕ್ಷಣ ಅಲ್ಲ ಒಪ್ಕೊಳ್ಳುವಂಥ ಮನಸ್ಸು ಮರುಮಾತನಾಡದೆ ಚಂಚಲ್ ರೆಯೇ ನಡೆಸಿದರು ಇನ್ನೊಂದು ವಿಷಯ ಶೇಷಾದ್ರಯ್ಯರ ಜೀವನದಲ್ಲಿ ಬರುವಂಥದ್ದು ನಮಗೆ ಬೆಂಗಳೂರು ಇತಿಹಾಸ ನಿರ್ಮಾಣ ಮಾಡೋಕ್ಕೆ ಅನುಕೂಲ ಆದಂಥದ್ದು ಅದಕ್ಕಂಥ ಘಟನೆ ಆರಿಸ್ಕೊಂಡಿದ್ದೆ ನಮಗೆ ಇವತ್ತು ಕುಮಾರ ಕೃಪಾ ಗೆಸ್ಟ್ ಹೌಸ್ ಗೊತ್ತು ನಮಗೆ ಎಲ್ಲ ಬಂದು ದೊಡ್ಡವರ ಇಳ್ಕೊಳ್ಳೋದಲ್ಲಿ ಕುಮಾರ ಪಾರ್ಕ್ ಅಂತ ಏರಿಯಾ ಗೊತ್ತಾಗಿದೆ ಅಲ್ಲಿ ಭಾಳ ದೊಡ್ಡ ಏರಿಯಾ ಈಗ ಪ್ರಸಿದ್ಧವಾದ ಏರಿಯಾ ಅದನ್ನು ಮೊದಲು ಕಟ್ಟಿಸಿದವರು ಶೇಷಾದ್ರಿ ಅಯ್ಯರನ್ನೋರು ನಮ್ಗೆ ಗೊತ್ತಿರಬೇಕು ಅದು ಅವ್ರ ಮನೆ ಶೇಷಾದ್ರಿ ಅಯ್ಯರ್ ಮನೆ ಕಟ್ಟಿಸ್ಕೊಂಡದ್ದು ಅದನ್ನು ಬರೆದಿದ್ದಾರೆ ಇನ್ನೊಂದು ಸಂದರ್ಭವನ್ನು ನಾನು ಪ್ರಾಮಾಣಿಕ ಕಡೆಯಿಂದ ಕೇಳಿ ಬರೆದಿದ್ದೇನೆ ನೋಡಿ ಡಿ ವಿ ಜಿ ಮಾತು ಎಂಬ ಶೇಷಾದ್ರಿ ಅಯ್ಯರವರ ಮನೆಯ ಹೆಸರು ಅದು ಕುಮಾರಭವನ ಅಂತ ಹೆಸರಿತ್ತಂತೆ ಮೊದಲದಕ್ಕೆ ಹೆಸ್ ಅವರ ಹೆಸರನ್ನು ಒಂದು ಭಾಗದಿಂದ ಬಂದ ಪದ ಕೆ ಶೇಷಾದ್ರಯ್ಯರಲ್ವಾ ಅವರು ಕೆ ಶೇಷಾದ್ರಯ್ಯರ್ ಅಂದರೆ ಕುಮಾರಪುರಂ ಶೇಷಾದ್ರಯ್ಯರ್ ಅವರ ಪೂರ್ಣ ಹೆಸರಿನ ರೂಪ ಕುಮಾರಪುರಂ ಎಂಬುದು ಬಹುಶಃ ಅವರ ಜನ್ಮಸ್ಥಳ ಕುಮಾರ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರಭವನದ ನಕಾಸೆಯನ್ನು ತಯಾರು ಮಾಡಿ ಮನೆಯನ್ನು ಅಚ್ಚುಕಟ್ಟಾಗಿ ಕಟ್ಟಿಸಿದವರು ಕಂಟ್ರೋಲರ್ ಈರೋಡ್ ಸುಬ್ರಾಯರು ಎಂದು ಕೇಳಿದ್ದೇನೆ ಅದೇ ಈಗ ಕುಮಾರ ಪಾರ್ಕ್ ಎಂದು ಕುಮಾರ ಕೃಪಾ ಎಂದು ಪ್ರಸಿದ್ಧವಾಗಿರುವ ಸರ್ಕಾರದ ಸತ್ರ ಅದು ಶಶಾದ್ರೆಯ ಮನೆಯಾಗಿತ್ತ ಅವಾಗ ನೋಡಿ ಆ ಏರಿಯಾ ಹೇಗಿತ್ತ ಆವಾಗ ಈಗ ನಮ್ಗೆ ಗೊತ್ತಿದೆ ಶಶಾದ್ರಿದು ಕುಮಾರ್ ಕೃಪಾ ಹೇಗಿದೆ ಅಂತ ಗೊತ್ತಿದೆ ಅದು ಏನಾಗಿತ್ತು ಕಟ್ಟಿಸಿದಾಗ ಅಂತ ತೋರಿಸ್ತಾರೆ ಮನೆಯನ್ನೇನೋ ನಿರ್ಮಿಸಿದ್ದಾಯಿತು ಆದರೆ ಮನೆಯ ಯಜಮಾನತಿ ಆ ಮನೆಯಲ್ಲಿ ವಾಸ ಮಾಡಲು ಸಿದ್ಧರಾಗಿರಲಿಲ್ಲ ಮನೆಯೆಲ್ಲ ಕಟ್ಟಿಬಿಟ್ಟಿದ್ದಾರೆ ನೋಡಿ ಎಲ್ಲಿ ತಮಾಷೆ ಅಂದರೆ ಹೆಂಡತಿ ಹೇಳಿರಲೇಲೋ ಏನೋ ಹಾಗಾದ್ರೆ ಮನೆ ಕಟ್ತಾ ಇದ್ದೀನಿ ಅಂತ ಅವರು ಮನೆ ಕಟ್ಟುವರು ಸುಮ್ಮಿದ್ದು ಆಮೇಲೆ ಬರೋಲ್ಲ ಅಂದಿದ್ದಾರೆ ಅವರು ಯಾಕೆ ಆಗಿರಲಿಲ್ಲ ಅಂದರೆ ಆಕೆ ತಮ್ಮ ಅಸಮ್ಮತಿಯನ್ನು ಸೂಚಿಸಿದರು ಸುಬ್ರಾಯರ್ ಶ್ರೀಕಂಠೇಶ್ವರ ಅಯ್ಯರ್ ಮೊದಲಾದವರು ಬಹುವಿದ ಅಂಗಲಾಚಿಕೊಂಡರು ಶೇಷಾದ್ರ ಅಯ್ಯರವರ ಕುಟುಂಬ ಹೇಳಿದ್ದು ಹೀಗಂತೆ ಅವರೇನು ಹೇಳಿದ್ದಾರೆ ಬರೀತಾರೆ ನೀವು ಮನೆ ಕಟ್ಟಿರುವ ಜಾಗ ಕಾಡು ಕೊಂಪೆ ಅಂದರೆ ಆಗಿತ್ತು ಹಾಗ ಕಾಡು ಕೊಂಪೆ ಅದಕ್ಕೆ ನೆರೆ ಹೊರೆಯಿಲ್ಲ ಅಲ್ಲಿಗೆ ಬ್ರಾಹ್ಮಣರು ಮುತ್ತೈದೆಯವರು ಬರುವುದಿಲ್ಲ ಹತ್ತಿರದಲ್ಲಿ ಗುಡಿಗಳಿಲ್ಲ ಇಂಥ ಜಾಗಕ್ಕೆ ನಾನು ಬರತಕ್ಕವಳಲ್ಲ ಅಲ್ಲಿಗೆ ಹೋಗಿ ನೀವು ವಾಸ ಮಾಡಿ ನಾನು ಇದ್ದ ಕಡೆಗೆ ಇರುತ್ತೇನೆ ಅಂದ್ರಂತೆ ಅವರು ಆಕೆ ಹೀಗೆ ಹಠ ಮಾಡುವುದನ್ನು ತಿಳಿದ ಬಳಿಕ ಆಕೆಯನ್ನು ಒಪ್ಪಿಸಲು ಬಹುದಿನ ಮಾತುಕತೆ ನಡೆಯಿತು ಬಂಧು ಮಿತ್ರರು ಬಂದು ಆಕೆಯ ಮನಸ್ಸನ್ನು ತಿರುಗಿಸಲು ಪ್ರಯತ್ನ ಮಾಡಿದರು ಆಕೆ ಕಡೆಗೆ ಹೇಳಿದ ತೀರ್ಮಾನ ಹೀಗೆ ಆಕೆ ಅಪೇಕ್ಷೆ ಏನು ಅಲ್ಲಿ ಬರಬೇಕಾದ್ರೆ ಕಂಡೀಷನ್ಸ್ ಏನಪ್ಪಾ ಅಂದರೆ ಈ ಮನೆಯಲ್ಲಿ ತ್ರಿಕಾಲ ದೇವತಾರ್ಚನೆ ಆಗಬೇಕು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರಗಳಲ್ಲಿ ಕುಂಕುಮಾರ್ಚನೆ ಸಹಸ್ರನಾಮಾರ್ಚನೆ ಸೂರ್ಯ ನಮಸ್ಕಾರ ರುದ್ರಾಭಿಷೇಕ ತಪ್ಪದೇ ನಡೆಯಬೇಕು ವಾರಕ್ಕೊಂದು ಸಲ ಸುವಾಸಿನಿಯರ ಮತ್ತು ಬ್ರಾಹ್ಮಣರ ಪೂಜೆ ಆಗಬೇಕು ಮತ್ತು ಪ್ರತಿದಿನವೂ ಮಧ್ಯಾಹ್ನ ರಾಮಾಯಣ ಮಹಾಭಾರತಾದಿಗಳ ಪುರಾಣ ನಡೆಯಬೇಕು ಇಷ್ಟಕ್ಕೆ ಯಜಮಾನ್ ರೊಪ್ಪಿಕೊಂಡ್ರೆ ನಾನು ಅಲ್ಲಿಗೆ ಬರುವುದು ಸಂತೋಷದ ಕಾರ್ಯವಾದೀತು ನಾನು ಕೋತೀನಿ ಸಲ ಅಲ್ಲಿ ಬರುವಂಥ ಜನ ಅಲ್ಲಿ ಇರುವಂಥ ಜನ ನೆನೆಸ್ಕೋಬೇಕಿದೆಲ್ಲ ಆಗಿದೆ ಅಲ್ಲಿ ಅಂತ ಅಲ್ಲಿ ಏನಾಗ್ತದೆ ಅಂತ ವಿಚಾರ ಮಾಡೋಕ್ಕೆ ಕಾರಣ ಇಲ್ಲ ನಾವೀಗ ಆದರೆ ಇಲ್ಲಿ ಆದದ್ದು ಇರ್ತಲ್ಲ ಅಂತ ಸಂತೋಷ ಆಗ್ತದೆ ಮನೆ ಕಟ್ಟಿದಾಗ ಮೊದಲು ಆದದ್ದು ಇದು ಅಲ್ಲಿ ಅದಾಗ ದೊರೆತು ಬರೋದಿಲ್ಲ ಅಂತ ತಾಯಿ ಹಠ ಹಿಡಿದ್ರು ಅದಕ್ಕೆ ಎಷ್ಟು ಬುದ್ಧಿವಂತಿಕೆಯಿಂದ ಮಾಡಿದರು ನೋಡಿ ಶೇಷಾದ್ರಿ ಅಯ್ಯರವರು ಇದಕ್ಕೆ ಎಲ್ಲರೂ ಒಪ್ಪಿಕೊಂಡ್ರು ಶೇಷಾದ್ರಿ ಬಹು ಸಂತೋಷದಿಂದ ಒಪ್ಪಿದರು ಆ ಒಡಂಬಡಿಕೆಯಂತೆ ದಯವಿಟ್ಟು ಗಮನಿಸಬೇಕಾದದ್ದು ಆ ವ್ಯಕ್ತಿ ಚರಿತ್ರೆ ಜೊತೆಗೆ ಆ ದೇಶ ಚರಿತ್ರೆ ಹೇಗೆ ಬೆಳ್ಕೊಂಡು ಹೋಗ್ತದೆ ಅಂತ ಒಂದು ವ್ಯಕ್ತಿತ್ವ ಇನ್ನೊಂದು ವ್ಯಕ್ತಿತ್ವ ಹೇಗೆ ಸೇರ್ಕೊಂಡು ಹೋಗ್ತದೆ ಅನ್ನೋ ಹಾಗೆ ಆ ಒಡಂಬಡಿಕೆಯಂತೆ ಅಲ್ಲಿ ಪುರಾಣ ಶ್ರವಣ ಮಾಡಿಸಲು ನೇಮಿತರಾದವರು ಆಗಿನ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಂಥವರು ವಿರೂಪಾಕ್ಷ ಶಾಸ್ತ್ರಿಗಳು ಈಗ ತಮ್ಮ ಗೊತ್ತು ವಿರೂಪಾಕ್ಷ ಶಾಸ್ತ್ರಿಗಳು ಯಾರು ಅಂತ ಮುಂದೆ ಅವರು ಮಹಾಮಹೋಪಾಧ್ಯಾಯ ಅಂತಾದರು ವಿದ್ಯಾನಿಧಿ ಅಂತಾದರು ಹಾನ್ಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅವರು ಸಂಸ್ಕೃತ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದರು ಅವರು ನೇಮಿಸಿದ್ರಂತೆ ಅಲ್ಲಿ ಅವರು ತಮ್ಮ ಪಾಠ ಪ್ರವಚನ ಶುರು ಅಲ್ಲಿ ಕುಮಾರ ಕೃಪಾದಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳವರು ಕುಮಾರ ಭವನದ ಪುರಾಣ ಹೇಳುತ್ತಿದ್ದ ಹೊತ್ತಿನಲ್ಲಿ ಶೇಷಾದ್ರಿ ಅಯ್ಯರವರು ಮಹಡಿ ಎಂದುಳಿದು ಅಲ್ಲಿ ಹದಿನೈದು ನಿಮಿಷವೋ ಅರ್ಧ ಗಂಟೆಯೋ ಕುಳಿತು ಪುರಾಣ ಕೇಳುವರು ಈಗ ಕೆಲವು ದಿನ ನಡೆದ ನಂತರ ಶೇಷಾದ್ರಿ ಅಯ್ಯರವರು ವಿರೂಪಾಕ್ಷ ಶಾಸ್ತ್ರಿಗಳವರನ್ನು ಕುರಿತು ಶೃಂಗೇರಿ ಸನ್ನಿಧಾನಕ್ಕೆ ಪತ್ರ ಬರೆದರು ಇವರು ಒಳ್ಳೆಯ ವಿದ್ವಾಂಸರು ಜಗದ್ಗುರುಗಳ ಸನ್ನಿಧಾನದ ಪ್ರೋತ್ಸಾಹಕ್ಕೆ ಅರ್ಹರು ಎಂದು ಶಿಫಾರಸು ಮಾಡಿದರು ಸ್ವಾಮಿಗಳದನ್ನು ಅಂಗೀಕರಿಸಿದರು ಅದುವರೆಗೆ ತರ್ಕಶಾಸ್ತ್ರ ನಿಷ್ಣಾತರಾಗಿ ತರ್ಕ ಪಂಚಾನನ ಎಂದು ಹೆಸರು ಪಡೆದಿದ್ದ ವಿರೂಪಾಕ್ಷ ಶಾಸ್ತ್ರಿಗಳವರು ಗುರುಸನ್ನಿಧಿಯಲ್ಲಿ ವೇದಾಂತ ಶಾಸ್ತ್ರ ಪಾಠ ಮಾಡೋ ಅನುಕೂಲವಾಯಿತು ನೋಡಿ ಮನೆಯಲ್ಲಿ ಒಳ್ಳೆಯದಾಗಲಿ ಅಂತ ಪುರಾಣ ಹೇಳಿಸೋದು ರಾಮಾಯಣ ಮಹಾಭಾರತ ಹೇಳಿಸೋಕ್ಕೋಸ್ಕರ ವಿರೂಪಾಕ್ಷಾಸ್ತ್ರಿಗಳನ್ನು ಯಾರನ್ನು ಕರ್ಕೊಂಡು ಬಂದರೂ ಅವರು ಗುರುಗಳ ಸನ್ನಿಧಾನಕ್ಕೆ ಹೋಗೋದಕ್ಕೆ ಶೇಷಾದ್ರಯ್ಯರು ಕಾರಣ ಆದರು ಅದರಿಂದಾಗಿ ಬೆಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದು ವಿಪಾಕ್ಷ ಶಾಸ್ತ್ರಿಗಳು ಬೆಳೆದ್ರು ಅಂತಂದರೆ ಅವ್ರಿಗೆ ವಿದ್ಯಾನಿಧಿ ಅಂತ ಬಿರುದು ಬಂತು ಮಹಾಮಹೋಪಾಧ್ಯಾಯ ಆದಂಥ ವಿರೂಪಾಕ್ಷ ಆ ಕಾಲದಲ್ಲಿ ವಿದ್ಯಾರ್ಥಿ ಆದದ್ದನ್ನು ಗುರುತಿಸಿ ತಂದಂಥವರು ಶೇಷಾದ್ರಯ್ಯರು ಅದಕ್ಕೆ ಹೇಳ್ತೀನಿ ನಾನು ಸಾಮಾನ್ಯವಾಗಿ ಈ ಕುಮಾರಕೃಪಾ ನೋಡಿದಾಗ ಇದು ಪುಸ್ತಕ ಓದೋ ತನಕ ನನಗೆ ಗೊತ್ತಿರಲಿಲ್ಲ ಓದಿದ ಮೇಲೆ ಕುಮಾರಕೃಪಕ್ಕೆ ನಾನು ಓದಾಗಲಿಲ್ಲ ಅದ್ರ ಮುಂದೆ ಅಡ್ಡಾಡಿದಾಗೆಲ್ಲ ಒಂದು ಥರ ಸಂತೋಷ ಆಗುತ್ತೆ ನನಗೆ ವಿರೂಪಾಕ್ಷ ಶಾಸ್ತ್ರಿಗಳಂಥವರು ಅಲ್ಲಿ ಕೂತ್ಕೊಂಡು ಪುರಾಣ ಶ್ರವಣ ಮಾಡಿಸಿದ್ದಾರೆ ತರ್ಕಚಾಷ್ಟ ಓದಿದ್ದಾರೆ ಅಲ್ಲಿಂದ ಅವರ ಬೆಳವಣಿಗೆಗೆ ಒಂದು ಕಾರಣ ಆಯಿತು ಅಂತನ್ನೋದಾದರೆ ಅದ್ಭುತ ಕೆಲಸ ಆಯಿತು ಇನ್ನೊಂದು ಬಹುದೊಡ್ಡ ಕೆಲಸ ಶೇಷಾದ್ರಿಯರು ಮಾಡಿಸಿದ್ದು ಅಂದರೆ ಮೈಸೂರು ಓರಿಯೆಂಟಲ್ ಲೈಬ್ರರಿ ಲೈಬ್ರರಿ ಅಂತ ಇರಲಿಲ್ಲ ಮೊದಲು ಅವಾಗ ಲೈಬ್ರರಿ ಮಾಡಿದವರು ಅವರು ನಮ್ಮ ಪ್ರಾಚ್ಯ ಗ್ರಂಥಾಲಯ ಸ್ಥಾಪನೆ ಮಾಡಿದವರು ಅವರು ನಮ್ಮ ಪ್ರಾಚೀನ ಸಂಸ್ಕೃತ ಗ್ರಂಥಗಳು ಅಮುದ್ರಿತವಾಗಿ ಅರಕ್ಷಿತವಾಗಿ ಜೀರ್ಣವಾಗುತ್ತಿರುವುದನ್ನು ಕಂಡಂಥ ಅವರು ಏನು ಮಾಡಿದರು ಉಳಿಸ್ಬೇಕು ಅಂತ ಎಲ್ಲ ಕಡೆಯಿಂದ ಗ್ರಂಥಗಳನ್ನು ತರಿಸಿದ್ರಂತೆ ತರಿಸಿ ಒಬ್ಬರನ್ನು ಕೂಡಿಸಿದರು ಅವ್ರನ್ನ ಯಾರನ್ನ ಆರಿಸಿದ್ರು ನೋಡಿ ಇದಕ್ಕೆ ಹೇಳ್ತಾರೆ ಶೇಷಾದ್ರಯ್ಯರವರಿಗೆ ಒಳ್ಳೆಯ ಶಕ್ತರನ್ನು ಹಿಡಿಯುವಂಥ ಕಣ್ಣಿತ್ತು ಅಂತ ಎಲ್ಲೇ ಒಳ್ಳೆ ಕಣ್ರೆ ಹಿಡ್ಕೊಂಬಂದು ಕೆಲಸ ಹಚ್ಚೋದು ಅವ್ರು ಯಾರನ್ನ ಕರ್ಕೊಂಬಂದರು ಅಂತಂದರೆ ಮಹಾದೇವಶಾಸ್ತ್ರಿ ಎಂಬ ವಿದ್ವಾಂಸರನ್ನು ನೇಮಿಸಿದರು ಅಂತೆ ಆ ಮಹಾದೇವ ಶಾಸ್ತ್ರಿಯವರಿಂದ ನಮಗೇನು ಉಪಕಾರ ದೇಶಕ್ಕೆ ಅಂತ ಲೈಬ್ರರಿ ಮಾಡೋದು ಒಂದು ಉದ್ದೇಶ ಲೈಬ್ರರಿಗೋಸ್ಕರ ಮಹಾದೇವ ಶಾಸ್ತ್ರಿಗಳನ್ನು ಕರ್ಕೊಂಡು ಬಂದಿರೋ ನಿಜ ಅವ್ರು ಬಂದವರು ಏನು ಮಾಡಿದರು ಅಂತಂದರೆ ಮಹಾದೇವ ಶಾಸ್ತ್ರಿಗಳು ಭಗವದ್ಗೀತೆಯ ಶಂಕರ ಭಾಷ್ಯ ತೈತ್ರಿಯ ಉಪನಿಷತ್ತಿನ ಶಂಕರ ಭಾಷ್ಯ ಮೊದಲಾದ ಅನೇಕ ಸಂಸ್ಕೃತಿಗಳನ್ನು ಇಂಗ್ಲೀಷಿಗೆ ತರ್ಜಮೆ ಮಾಡಿದರು ಅವರ ಸಂಪಾದಕತ್ವದಿಂದ ಪ್ರಕಟವಾದ ತೈತ್ರಿಯ ಸಂಹಿತೆ ಇತರ ವೇದ ವೇದಾಂಗ ಗ್ರಂಥಗಳು ಪ್ರಮಾಣಭೂತವಾದಂಥವುಗಳು ಹೀಗೆ ಜನದ ಶಾಸ್ತ್ರ ಸಂಸ್ಕೃತಿಗಳಿಗೆ ಅಯ್ಯರ್ ಮಾಡಿಸಿದ ವ್ಯವಸ್ಥೆಯಿಂದ ಆಗಿರುವ ಉಪಕಾರವೂ ಸ್ಮರಣೀಯವಾದಂಥದ್ದು ಕೊನೆ ಸಾಲ ದುಃಖದಿಂದ ಬರೀತಾರೆ ಈಚೆಗೆ ಆ ವ್ಯವಸ್ಥೆಯೆಲ್ಲ ಅಸ್ತವ್ಯಸ್ತವಾಗಿದೆ ಎಂದು ಕೇಳಿದ್ದೇನೆ ಅಂದರೆ ಒಬ್ಬ ವ್ಯಕ್ತಿಯಿಂದ ಏನೇನು ಸಾಧ್ಯ ಆಗ್ಬೋದು ಸಾಮಾನ್ಯವಾಗಿ ನನ್ಕೊಳ್ಳೋದು ಈ ರಾಜ್ಯದ ಒಬ್ಬ ವ್ಯಕ್ತಿಯಿಂದ ಏನಾಗ್ತದೆ ವಾಟ್ ಕ್ಯಾನ್ ಐ ಡೂ ಆ್ಯಸ್ ಎನ್ ಇಂಡಿವಿಜುವಲ್ ಅಂತ ಹೇಳೋದು ನಾವು ಆ್ಯಂಡ್ ವಿ ಸೈ ಇಡ್ಸ್ ಎ ಹೆಲ್ಪ್ಲೆಸ್ ಕ್ರಾಯ್ ಡಿ ವಿ ಜಿ ಮಾತ್ರ ನೋಡ್ತಾ ಇದ್ದರೆ ಹೆಲ್ಪ್ಲೆಸ್ ಕ್ರಾಯ ಅಲ್ಲ ಇಫ್ ಯು ರಿಯಲಿ ವಾಂಟ್ ಟು ಡೂ ಸಮಿಂಗ್ ಯು ಕ್ಯಾನ್ ಡೂ ವಂಡರ್ಫುಲ್ ಒನ್ ಮ್ಯಾನ್ ಮೇಕ್ಸ್ ಎ ಡಿಫ್ರೆನ್ಸ್ ಅಂತ ಒಬ್ಬು ಶೇಷಾದ್ರ ಅಯ್ಯರ್ ಮನಸ್ಸು ಮಾಡಿ ಬರೀ ದಿವಾನಗಿರಿ ಮಾಡ್ಕೊಂಡು ರಾಜ್ಯ ಭಾರ ಮಾಡೋದಲ್ಲ ಸಾಹಿತ್ಯದ ಬಗ್ಗೆ ಸಂಸ್ಕೃತಿ ಬಗ್ಗೆ ಪರಂಪರೆ ಬಗ್ಗೆ ಕೆಲಸವನ್ನು ಹೋಗಿ ಒಂದೇ ಕಾಲಕ್ಕಾಗುವಂಥದ್ದು ನೋಡಿ ಅದು ಲೈಬ್ರರಿ ಮಾಡುವಂಥದ್ದು ಇನ್ನೊಂದು ಭಾಳ ಮುಖ್ಯ ಕೆಲಸ ಮಾಡಿದ್ದವರಂದರೆ ಎಂಟು ವರ್ಷಕ್ಕಿಂತ ಕೆಳವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುತ್ತಿದ್ದ ಪದ್ಧತಿ ನಿಲ್ಲಿಸಲು ವಿವಾಹ ಪ್ರತಿಬಂಧವನ್ನು ಮಾಡಿದವರು ಶೇಷಾದ್ರಯ್ಯರವರು ಈ ಚೈಲ್ಡ್ ಮ್ಯಾರೇಜ್ ಸ್ಟಾಪ್ ಮಾಡಿದವರು ಶೇಷಾದ್ರಯ್ಯರವರು ಮಾಡಿ ಶಾಸನ ತಂದರು ಅದಕ್ಕೆ ಸ್ವಲ್ಪ ಹ್ಯೂಮನ್ ರೈಸ್ ಆ್ಯಕ್ಟ್ ಡಿ ಮುಂದೆ ಈ ಸಮಾಜ ಸುಧಾರಣೆ ಉಚಿತತೆಯನ್ನು ಕುರಿತು ಹೆಚ್ಚು ಹೇಳಬೇಕಾದದ್ದಿಲ್ಲ ಒಳ್ಳೆಯದೇ ಆಯಿತು ಪ್ರಜಾಜನ ಅದನ್ನು ಇಷ್ಟದಿಂದ ಅಂಗೀಕರಿಸುವುದೇ ಅದಕ್ಕೆ ನಿದರ್ಶನ ಈ ಸುಧಾರಣೆಯನ್ನು ವಿರೋಧಿ ಸಂದರ್ಭಗಳು ಹೊಸತಿನಲ್ಲಿ ಒಂದೋ ಎರಡೋ ಆದುವಂತೆ ಏನು ತಪ್ಪು ನಮ್ಮ ಮಕ್ಕಳು ಮದುವೆ ಮಾಡಿದ್ರೆ ಇವ್ರಿಗೇನು ತೊಂದರೆ ಅಂತ ಸಾಕಷ್ಟು ವಿರೋಧಗಳು ಬಂತಂತ ಅವಾಗೆಲ್ಲ ನಂತರ ಶಿಶು ಜನರಿಂದ ಸಮ್ಮತಿ ಪಡೆಯಿತು ಒಂದು ತಮಾಷೆ ಘಟನೆ ಬರೀತಾರೆ ಡಿ ಸ್ವಲ್ಪ ತಮಾಷೆ ಇದೆ ಶಿಶುವಿವಾಹ ನಿರೋಧದ ಕಾನೂನಿನ ಸಂಬಂಧವಾಗಿ ನನಗೆ ತಿಳಿದ ಒಂದು ಕಥೆ ಜ್ಞಾಪಕಕ್ಕೆ ಬರುತ್ತದೆ ಕಥೆ ಏನಿತ್ತು ಅಂದರೆ ಶ್ರೀನಿವಾಸಾಚಾರ್ಯರೆಂಬ ಒಬ್ಬ ಸ್ಕೂಲ್ ಮೇಸ್ಟ್ರು ತಮ್ಮ ಐವತ್ಮೂರು ಐವತ್ನಾಲ್ಕೇ ವಯಸ್ಸಿನಲ್ಲಿ ಪತ್ನಿ ತೀರಿ ಹೋಗಿದ್ದರಿಂದ ಒಬ್ಬ ಏಳೆಂಟು ವರ್ಷದ ಹುಡುಗಿಯೇ ಮದುವೆ ಮಾಡಿಕೊಂಡ್ರು ಕರ್ಮ ಕರ್ಮ ಇವೊಂದು ಆಕೆಯದು ಗೊತ್ತಿಲ್ಲ ಐವತ್ನಾಲ್ಕನೇ ವಯಸ್ಸಿನಲ್ಲಿ ಪತ್ರಿ ತೀರಿ ಹೋಗಿದ್ದರಿಂದ ಏಳೆಂಟು ವರ್ಷ ಹುಡುಗಿಯೇ ಮದುವೆ ಮಾಡಿಕೊಂಡ್ರು ಆ ಬಾಲಿಕೆಯ ತಂದೆಯೂ ಸ್ಕೂಲ್ ಮೇಸ್ಟರ್ ಆಗಿದ್ದವರು ನಿವೃತ್ತರಾಗಿದ್ದವರು ಮದುವೆ ನಡೆದದ್ದು ತಿರುಪತಿಯಲ್ಲಿ ತಿರುಪತಿಯಲ್ಲಿ ಯಾಕೆ ಅಂತ ತಮಾಷೆಲ್ಲಿ ಅದರ ಕಾರಣವೇನೆಂದರೆ ಮೈಸೂರು ಕಾನೂನು ಕೊಂಪಣಿ ದೇಶಕ್ಕೆ ಅನ್ವಯವಾಗಲಾರದು ಇಲ್ಲಿ ಶಿಶುವಿವಾಹ ಪ್ರತಿಬಂಧ ಮೈಸೂರು ರಾಜ್ಯದಲ್ಲಿ ಇದೆಯಲ್ಲ ಅಲ್ಲೇನಾಗತ್ತೆ ಕೊಂಪಣಿ ರಾಜ್ಯ ಇತ್ತು ಅದಕ್ಕೆ ಅಲ್ಲಿ ಹೋಗಿ ಮಾಡ್ಕೊಳ್ಳೋದು ಅಂತ ಎರಡು ಕಾರಣ ಅದಕ್ಕೆ ಕಂಪಣಿ ಸರ್ಕಾರ ಅಲ್ಲಿ ನಡೆಯೋದು ಇರೋದರಿಂದ ಈ ಅಧಿಕಾರ ಅನ್ವಯ ಆಗೋದಿಲ್ಲ ಅಂತ ವಿವಾಹದ ವಿಷಯದ ತಕರಾರು ಬಂತಂತೆ ತಕರಾರು ಬಂದದ್ದು ಹೇಗೆ ಅಂದರೆ ಮದುವೆ ನಡೆದದ್ದು ಮೈಸೂರು ದೇಶದ ಒಳಗಡೆ ಅಲ್ಲ ಆದ್ದರಿಂದ ಪ್ರತಿಬಂಧ ಕಾನೂನು ಒಪ್ಪೋದಿಲ್ಲ ಎರಡನೇದ್ದು ಹುಡುಗಿಯ ವಯಸ್ಸು ಎಂಟು ದಾಟಿತ್ತು ಅಂತ ಎಂಟು ವಯಸ್ಸು ಆಗಿತ್ತು ಅಂತ ಸರ್ಕಾರವು ಕೋರ್ಟ್ಗಳಿಗೆ ಹೋಗದೆ ಏನು ಆ್ಯಕ್ಷನ್ ತೊಗೊಳ್ತು ಸರ್ಕಾರ ಅಂತ ನೋಡಿ ಒಂದು ಎಲ್ಲೋ ಆದಂಥ ಒಂದು ಸಣ್ಣ ಘಟನೆ ಸರ್ಕಾರದ ಗಮನಕ್ಕೆ ಬಂದಾಗ ಹೇಗೆ ಆ್ಯಕ್ಷನ್ ತೊಗೊಂಡ್ರವರು ಅಂತ ಕೋರ್ಟ್ಗಳಿಗೆ ಹೋಗದೆ ಇಲಾಖೆಯ ಮುಖಾಂತರ ಆ ಆಚಾರ ವಿಷಯದಲ್ಲಿ ಏನೋ ದಂಡನೆ ವಿಧಿಸಿತ್ತು ದಂಡನೆ ಏನಪ್ಪ ಅಂದರೆ ಬಹುಶಃ ನಿರ್ಬಂಧವಾಗಿ ಅವರನ್ನು ನಿವೃತ್ತಿ ಮಾಡಿತ್ತು ಅವನ ಕರ್ಮ ಅದು ಆದ ಮರು ನಿವೃತ್ತಿ ಬೇರೆ ಆಗೋಯ್ತು ಅವನಿಗೆ ಸ್ವಲ್ಪ ಕಾಲ ಇದು ಬರೀತಾರೆ ಇದೊಂದು ಸ್ವಾರಸ್ಯಕರ ಸಂಗತಿ ಈಗ ಬರುತ್ತದೆ ಸ್ವಲ್ಪ ಕಾಲಾನಂತರ ಆ ಬಾಲಿಕಾ ವೃದ್ಧರ ಶಾಂತಿಪ್ರಸ್ಥದ ದಿವಸ ಆಚಾರ್ಯರ ಅಕ್ಕ ಎಪ್ಪತ್ತು ವರ್ಷದ ಆಟದ ಮುದುಕಿ ತಮ್ಮನಿಗೆ ಹೀಗೆ ಬುದ್ಧಿವಾದ ಹೇಳಿದ್ದಂತೆ ತಮ್ಮನಿಗೇನು ಬುದ್ಧಿವಾದ ಹೇಳಿದ್ದು ಅಂದರೆ ಸೇನಪ್ಪ ನೀ ಅಡಿಕೆ ಹಾಗೆ ಬಾಯಾಗ ಹಾಕ್ಕೋಬೇಡ ನೀ ಅಡಿಕೆ ಬಾಯಾಗ ಹಂಗೆ ಹಾಕ್ಕೋಬೇಡ ಕಣ್ಣು ಗುಡ್ ಎಲ್ಲಾದರೂ ಹೊರಗೆ ಬಂದುಬಿಟ್ಟಿತ್ತು ಪದ್ಮಾಗೆ ಬಾಯಾಗದನ್ನು ಅಗಿದು ಮೆತ್ತಗೆ ಮಾಡಿ ನೀನು ಬಾಯಾಗ ಒಗಳೋ ಹಂಗೆ ಹೇಳು ಅಂತ ಬರೆದು ಕೊನೆಗೆ ಬರೀತಾರೆ ವಿವರಣೆ ಅನಾವಶ್ಯಕ ಅಲ್ಲವೇ ಅಂದರೆ ಬಾಲ ವಿವಾಹ ತಪ್ಪಿಸಿತ್ತ ಸರಿ ಆಯ್ತಲ್ಲ ಅಂತ ಶೇಷಾದ್ರಿ ಅಯ್ಯರವರು ಮಾಡಿದ ಸಮಾಜ ಸಂಸ್ಕರಣ ಕಾರ್ಯಗಳಲ್ಲಿ ಮುಖ್ಯವಾದದ್ದು ಎರಡು ಅಂತ ಹೇಳ್ತಾರೆ ಆಗ ಪಂಚಮರೆಂದು ಈಗ ಹರಿಜನರೆಂದು ಹೆಸರಾಗಿರುವ ಪ್ರಜಾವರ್ಗಗಳ ವಿದ್ಯಾಭಿವೃದ್ಧಿಗಾಗಿ ಪಾಠಶಾಲೆಗಳನ್ನು ಶುರು ಆ ಕಾಲದಲ್ಲಿ ಗಮನ ಆ ಕಾಲಕ್ಕೆ ದಿನದಿನವೂ ಹಗಲು ಜೀವಿಕೆಗಾಗಿ ದುಡಿಯಬೇಕಾಗಿರುವ ರೈತ ಬಡಗಿ ಮೊದಲಾದ ಕಾರ್ಮಿಕ ಜನರ ಪ್ರಯೋಜನಕ್ಕಾಗಿ ರಾತ್ರಿ ಪಾಠ ಶಾಲೆಗಳು ನೈಟ್ ಸ್ಕೂಲ್ಸ್ ಶುರು ಮಾಡಿದ್ದು ಗಮನಿಸಬೇಕಾದ್ದು ವೆನ್ ಯು ಆರ್ ಅಹೆಡ್ ಆಫ್ ಟೈಮ್ಸ್ ಯು ಬಿಕಮ್ ಅನ್ ಆಬ್ಜೆಕ್ಟ್ ಆಫ್ ರೀಡಿಕ್ಯೂರ್ ನಾನು ಕಾಲಕ್ಕಿಂತ ಮುಂದೆ ಹೋಗಿ ಕೆಲಸ ಮಾಡೋಕ್ಕೆ ಹೋದಾಗ ಜನ ಮೂರ್ಖ ಅಂತಾರೆ ನಮ್ಮನ್ನು ಏನು ಮಾಡ್ತಾನೆ ಹುಚ್ಚಿಚ್ಚಾರ ಮಾಡ್ತಾನೆ ಏನು ಕಾರಣ ಇದೆ ಕೆಲಸ ಇಲ್ಲ ಇದು ಅಂತ ಅವಾಗ ಜನ ಬೈದರು ಅಂತ ಹೇಳ್ತಾರೆ ಏನು ಕಾರಣ ಇತ್ತು ಇದು ಸ್ಪೆಷಲ್ ಸ್ಕೂಲ್ ಮಾಡೋದೇನು ನೈಟ್ ಸ್ಕೂಲ್ ಮಾಡೋದು ತಮಾಷೆ ಮಾಡಿದ್ರಂತೆ ಅದಕ್ಕೆ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಗೆ ಅಂದರೆ ಅರವತ್ತೊಂಬತ್ತು ಎಪ್ಪತ್ತಕ್ಕೆ ಪುಸ್ತಕ ಬರೆದದ್ದು ರಿವಿಜಿ ಇದನ್ನು ಇವೇನೋ ದೊಡ್ಡ ಸುಧಾರಣೆಗಳು ಎನ್ನಿಸದೇ ಇರಬಹುದು ತಮಗೆ ಶೇಷಾದ್ರ ಕಾಲಕ್ಕೆ ಅವು ತುಂಬ ದೊಡ್ಡ ಕೆಲಸಗಳು ಈ ಸುಧಾರಣೆಗಳನ್ನು ಇಂಡಿಯಾದಲ್ಲಿ ಇನ್ನಾವು ಸರ್ಕಾರವೂ ಮಾಡಿರಲಿಲ್ಲ ಆಗಿನ ಜನಸಾಮಾನ್ಯಕ್ಕೆ ಅದು ಏನೋ ವಿಚಿತ್ರವೆಂದೇ ಕಂಡಿತ್ತು ಇದು ಒಬ್ಬ ನಾಯಕನಾದಂಥ ಮಾಡುವಂಥ ಕೆಲಸ Your leader make not avoid a disaster but can anticipate a disaster and reduce the impact of the disaster This is one of our own ideas This is like fire fighting and visioning Every day that is hard If you nice up you with yang to the other every day you made what one thing has everything is used in though that is far The� asserted true He looks at the ends of the horizon. Looks at the horizon and plans. At least he hits their minds at all. 돌it will say, but as he says, only a driver will say, we will say the person seen this before. Again, even if he hasөn depировать, most of these people will come forward with proper hope. However, Iett ten pations that make sure that is better. He has connected to 편itics with need. He wants another person. ಈ ಪಾತ್ರ ಮಾತ್ರ ತುಂಬ ಜಾಗರೂಕತೆಯಿಂದ ಬರೆದಿದ್ದಾರೆ ಅನಿಸುತ್ತೆ ಟಿ ವಿ ತುಂಬ ತುಂಬ ಕೇರ್ಫುಲ್ಲಾಗಿ ಬರೆದಿದ್ದಾರೆ ಅದು ರಾಮಸ್ವಾಮಿಯವ್ರಿಗೆ ಗೊತ್ತಾಗುತ್ತೆ ಕೇಳಿದರೆ ಯಾಕಂದರೆ ಭಾಳ ತೂಕದಿಂದ ಒಂದು ಮಾತು ಆಡಿದರೆ ಹೆಚ್ಚು ಒಂದು ಮಾತು ಕಮ್ಮಿ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರೆದಿದ್ದಾರೆ ಪಿ ಎನ್ ಕೃಷ್ಣಮೂರ್ತಿಯವರು ದಿವಾನ್ ಪದವಿಗಾಗಿ ಒಂದಿಷ್ಟು ಕಾಲ ಕಾದಿರಿಬೇಕಾಯಿತು ಇದು ಅರ್ಥ ಗೊತ್ತಾಗತ್ತಲ್ಲ ಬರುತ್ತೆ ಅಂತ ಗೊತ್ತಿದ್ದು ಕಾಯೋದಿದೆ ನೋಡಿ ಅಂದರೆ ಅವರ ಸ್ಥಾನ ಬೇಕು ಅಂತ ಅಪೇಕ್ಷೆ ಪಟ್ಟವರು ಬೇಗ ಬರಲಿಲ್ಲ ಅಂತ ಕೊರಗಿ ಕಾದಂತವರು ಕಾದರು ಅಂತ ಕೃಷ್ಣಮೂರ್ತಿಯವರು ಯಾರೂ ಪಂದರೆ ಪ್ರಖ್ಯಾತ ಪುರುಷರಾದ ಆದಿ ಪೂರ್ಣಯ್ಯನವರ ಮೊಮ್ಮಕ್ಕಳು ಪೂರ್ಣಯ್ಯನವರು ಟಿಪ್ಪು ಸುಲ್ತಾನಿಗೆ ದಿವಾನರಾಗಿದ್ದು ನಂತರ ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸಿದ್ದಲ್ಲದೆ ಬ್ರಿಟಿಷ್ ಸರ್ಕಾರದ ಸಲಹೆಯಂತೆ ಸಾವಿರದ ಎಂಟುನೂರ ಪೂರ್ಣಯ್ಯನವರಿಗೆ ಯಳಂದೂರು ತಾಲೂಕಿನ ಜಹಾಗಿರಿ ಕೊಟ್ಟಿದ್ದು ಇತಿಹಾಸದ ಮಾತುಗಳು ಅವರ ಮೊಮ್ಮಕ್ಕಳೇ ನಮ್ಮ ಪ್ರಕೃತ ಕಥಾನಾಯಕರು ಅಂತ ಬರೀತಾರೆ ಕೃಷ್ಣಮೂರ್ತಿಗಳು ವಿದ್ಯಾವಂತರು ಸಂಭಾವಿತರು ಅವರಲ್ಲಿ ವಿನಯ ಸುಶೀಲ್ಯ ಪ್ರಾಮಾಣಿಕತೆ ಆಶ್ರಿತ ವಾತ್ಸಲ್ಯ ಮೊದಲಾದಗಳು ನೈಜವಾಗಿದ್ದವು ಮತ್ತು ಅವರು ಸ್ವಾಮಿನಿಷ್ಠೆಯಿಂದ ಅಧಿಕಾರ ನಡೆಸಿದರು ಈ ಪದ ಪದ ನೋಡ್ತಾ ಹೋದರೆ ಅವ್ರ ಗುಣಗಳನ್ನೆಲ್ಲ ಒಂದೇ ಸಲ ಹೇಳಿದಂಗಾಯ್ತು ವಿನಯಶೀಲರು ಎಲ್ಲ ಒಳ್ಳೆಯದು ಆದರೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ನೆಕ್ಸ್ಟ್ ಪದ್ಯ ಅಂದರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಯಾವುದನ್ನು ಮುಚ್ಚಿಡೋ ಹಾಗಿಲ್ಲ ನ ಬ್ರೂಯಾತ್ ಸತ್ಯಮ್ರಿಯಂ ಎಲ್ಲಾ ಮಾಡಬೇಕಲ್ಲ ಅದನ್ನು ದಿವಾನ್ ಪದವಿಗೆ ಬರುವ ವೇಳೆಗೆ ಕೃಷ್ಣಮೂರ್ತಿಗಳು ತುಮಕೂರಿನಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದರಂತೆ ಶೇಷಾದ್ರಯ್ಯರವರ ದೌಲತ್ತು ಭರಾಟೆಯಿಂದ ಸಾಗುತ್ತಿದ್ದಾಗ ಕೃಷ್ಣಮೂರ್ತಿಗಳಿಗೆ ಅವಕಾಶವಿಲ್ಲದೆ ಹೋದೀತೇನೋ ಎಂದು ಅವ್ರ ಪಕ್ಷದವರು ಭೀತಿ ಪಟ್ಟಿದ್ದುಂಟು ಈ ಮಾತನ್ನು ಗಮನಿಸಬೇಕಾದದ್ದು ಅವರ ಪಕ್ಷದವರು ಅಂತ ಒಂದು ಮಾತಿದೆ ಅಂದರೆ ಪಕ್ಷಗಳಿತ್ತು ಅಲ್ಲಿ ಅಂತ ಅವ್ರ ಪಕ್ಷದವರು ನಮ್ಮವರು ತಪ್ಪು ಹೋಗ್ಬಿಡ್ತದೆ ಅಧಿಕಾರ ಅಂತ ಚಿಂತೆಪಟ್ಟದ್ದುಂಟು ಇನ್ನೊಂದು ಕಡೆಗೆ ವಿ ಪಿ ಮಾಧವರಾಯರು ಮಹಾ ಪ್ರಯತ್ನಶೀಲರಾಗಿ ಹೆಸರು ಮಾಡಿಕೊಳ್ಳುತ್ತಿದ್ದುದರಿಂದ ಕೃಷ್ಣಮೂರ್ತಿಯವರ ಪಕ್ಷಕ್ಕಿದ್ದಂಥ ಭೀತಿ ಇಮ್ಮಡಿಯಾಯಿತು ಎರಡು ಗುಂಪು ಗೊತ್ತಾಯ್ತಲ್ಲ ಅವರು ಜಾಸ್ತಿ ಪ್ರಚಾರಕ್ಕೆ ಬರ್ತಿರೋದ್ರಿಂದ ನಮ್ಮವರು ಸಿಗದೆ ಹೋದಿತ್ತು ಭಯ ಆಯ್ತಂತೆ ಹೀಗೆ ಅವರ ಮನಸ್ಸು ಚಲಿಸಿ ಚಪಲಿಸಿ ಕಂಗೆಟ್ಟಿತ್ತಂತೆ ಅಧಿಕಾರ ಸಿಗದೆ ಹೋದರೆ ಏನಾಗ್ಬಿಡುತ್ತೋ ಅಂತ ಅದಕ್ಕೆ ಹೆಡಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ ಪದವಿಗಾಗಿ ತರದೋದು ಅಂತ ಅವರು ಏನು ಮಾಡಿದರು ಹೇಗೆ ವ್ಯವಸ್ಥೆ ಮಾಡಿಕೊಂಡ್ರು ಅಂತೆ ಈ ವಿಷಯದಲ್ಲಿ ಕೃಷ್ಣಮೂರ್ತಿಗಳಿಗೆ ಇದ್ದ ಉಪಾಯ ಇಂಡಿಯಾ ಸರ್ಕಾರದ ಆಶಯವನ್ನು ಸಂಪಾದಿಸುವುದು ಒಂದೇ ಎಂದು ಸ್ನೇಹಿತರು ತಿಳಿಸಿದರು ರಾಜರು ಕೊಡದೆ ಹೋಗ್ಬೋದು ನಿಮಗೆ ದಿವಾನ್ಗಿರಿ ಅದಕ್ಕೆ ಮೇಲಿನ ತರೋಣ ಪ್ರೆಷರು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋದರಂತೆ ಈ ಆಲೋಚನೆಯನ್ನು ರೂಪುಗೊಳ್ಳಲು ಅನುಕೂಲವಾಗಿ ಲಾರ್ಡ್ ಕರ್ಜನ್ ವಯಸ್ ರಾಯ ಆದಟ್ಟು ಗಮನಿಸಬೇಕು ಹೇಗೆ ಭಾರತದ ಇತಿಹಾಸ ಮೈಸೂರು ಇತಿಹಾಸದ ಸೇರಿಕೊಂಡು ಅದರ ಮೂಲಕ ವ್ಯಕ್ತಿ ಚಿತ್ರ ಹೊರಗೆ ಬರ್ತಾಯಿದೆ ಅಂತ आत मैसूर सदव भेटी भे सदवकाश वायत कर्जन वैस रईसूर भेटी को बंद आ कृष्णमूर्ति दीवा रुको अैक सरी आष्णमूर्ति मैसूर राज्य ऐकैक श्रीमत प्रजे आदि और ब्रिटिश श्रीमतन लारड कर्जन महाशयन तम मन के कह सत्कार यथोचित एंू अभिप्रायपी पॉलीटिस्त पार्टी करी कर्द ಸಾವಿರದ ಒಂಬೈನೂರನ ನವಂಬರ್ ತಿಂಗಳಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಬೆಂಗಳೂರಿಗೆ ದಯಮಾಡಿಸಿದ ಆತನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಪೂರ್ಣಪ್ರಸಾದವೆಂಬ ಕೃಷ್ಣಮೂರ್ತಿಗಳ ಬಂಗಲೆಯಲ್ಲಿ ಒಂದು ವಿಶಾಲವಾದಂಥ ಭೋಜನ ಮಂದಿರವನ್ನು ಕಟ್ಟಿಸಿದರು ಅವ್ನು ಬರ್ತಾನೆ ಗೊತ್ತಾದ ತಕ್ಷಣ ಭೋಜನ ಮಂದಿರ ಕಟ್ಟಿಸಿದರು ಆ ವಿಶಾಲವಾದ ಮಂದಿರದಲ್ಲಿ ಕರ್ಜನನು ಆತನ ಪರಿವಾರದವರು ಅವರ ಜೊತೆಗೆ ನಮ್ಮ ರಾಜ್ಯದ ಅಧಿಕಾರಿಗಳು ಪ್ರತಿಷ್ಠಾವಂತರು ವಿವಿಧ ಭಜ್ಯ ಭೋಕ್ಷ ಭೋಜ್ಯಗಳಿಂದ ಸಂತೃಪ್ತಿ ಪಡೆದರು ಪಡೆಯೋದಷ್ಟೇ ಅಲ್ಲ ಮುಂದೇನಾಯಿತು ಅಂದರೆ ಆಮೇಲೆ ಆ ಭೋಜನ ಮಂದಿರವನ್ನು ಕರ್ಜನ್ ಹಾಲ್ ಎಂದು ಕರೆಯುತ್ತಿದ್ದರು ಕರ್ಜನ್ ಊಟ ಮಾಡ್ಬೋದನಲ್ಲ ಅಲ್ಲಿ ಅದಕ್ಕೆ ಅಲ್ಲಿ ದೊಡ್ಡ ದೊಡ್ಡ ಬೆಲಿಯರ್ಡ್ಸ್ ಟೇಬಲ್ಗಳು ವಿರಾಜಿಸುತ್ತಿದ್ದವು ಅದನ್ನು ನಾನು ನೋಡಿದ್ದೇನೆ ಕೃಷ್ಣಮೂರ್ತಿಗಳು ದಿವಾನರಾಗಿದ್ದ ಕಾಲದಲ್ಲಿ ಈ ಮೇಜುಗಳು ಉಪಯೋಗದಲ್ಲಿ ಎದ್ದಿರಬಹುದು ಈ ಮಾತನ್ನು ಗಮನಿಸಬೇಕು ಅಂದರೆ ಅವನಿಗೋಸ್ಕರ ಬೆಲಿಯರ್ಡ್ ಟೇಬಲ್ ತಂದು ತಮ್ಮ ಮನೆಗೆ ಮುಂದುವಯ್ದು ಇಟ್ಕೊಂಡ್ರು ಅಂತ ಕೃಷ್ಣಮೂರ್ತಿಗಳು ದಿವಾನರಾಗಿದ್ದುದು ಐದು ವರ್ಷ ಮಾತ್ರ ಒಂದು ವಿಶೇಷ ಮಹತ್ವದ ಸಂಗತಿ ಆ ಕಾಲದಲ್ಲಿ ನಡೆಯಿತು ಅದು ಶ್ರೀಮನ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಸಿಂಹಾಸನ ಪ್ರತಿಷ್ಠಾಪನೋತ್ಸವ ಸಾವಿರದ ಒಂಬೈನೂರ ಎರಡರ ಆಗಸ್ಟ್ ಎಂಟರಂದು ಈ ಮಹೋತ್ಸವಕ್ಕಾಗಿ ಲಾರ್ಡ್ ಕರ್ಜನ್ ಮೈಸೂರಿಗೆ ಎರಡನೇ ಬಾರಿ ದಯಮಾಡಿಸಿದ ಆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಕರ್ಜನ್ ಮಾಡಿದ ಭಾಷಣ ಆತನ ದರ್ಪದ ವಿಜೃಂಭಣೆಯಾಗಿತ್ತು ಇದು ಬ್ಯಾಕ್ಗ್ರೌಂಡ್ ಬೇಕು ಕೃಷ್ಣಮೂರ್ತಿಯವರ ಪರಿಚಯ ಹೇಳಬೇಕಾದ್ರೆ ಕೃಷ್ಣಮೂರ್ತಿಗಳು ಶೇಷಾದ್ರಯ್ಯರ ಕೆಲಸವನ್ನು ಮುಂದುವರೆಸಿದರು ಬಹುಶಃ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಶುರು ಆದದ್ದು ಕೃಷ್ಣಮೂರ್ತಿಯವರ ಕಾಲದಲ್ಲಿ ಕೋಆಪ್ರೇಟಿವ್ ಇಲಾಖೆ ಶುರು ಆದದ್ದು ಅವ್ರ ಕಾಲದಲ್ಲಿ ಅಂದರೆ ಒಳ್ಳೆಯ ಕೆಲಸ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಹೆಡಿಂಗ್ ಕೊಡ್ತಾರೆ ಮುಂದಿನ ಸಾಲಲ್ಲಿ ಬರೋದು ಶೈಥಿಲ್ಯದ ಪ್ರಾರಂಭ ಅಂತ ಕೃಷ್ಣಮೂರ್ತಿಗಳು ವಿನಯಶೀಲರು ಎಂದು ಈಗಾಗಲೇ ಹೇಳಿದ್ದೇನೆ ಅವರು ಯಾರ ಮೇಲೂ ಠೇಂಕಾರ ಮಾಡಿದವರಲ್ಲ ಯಾರ ಮೇಲೂ ಹಗೆತನ ಸಾಧಿಸಿದವರಲ್ಲ ಅವರ ಆಡಳಿತ ಕೆಲಸ ಸಾವಕಾಶಕ್ಕೆ ಬಿತ್ತೆಂದು ಜನ ಹೇಳಿಕೊಳ್ಳುತ್ತಿದ್ದರು ಸರ್ಕಾರದ ಯಂತ್ರ ಶಿಥಿಲವಾಯಿತು ಇದಕ್ಕೆ ಕಾರಣ ಕೃಷ್ಣಮೂರ್ತಿಗಳವರ ಒಳ್ಳೆಯತನವೆಂದು ಆ ಒಳ್ಳೆಯತನ ಕೃತ್ರಿಮವನ್ನು ಕಾಣದ್ದೆಂದು ಕಾಠಿಣ್ಯ ತೋರದ್ದೆಂದು ಅದು ಹಾಗಾಗಿದ್ದರಿಂದ ಅಧಿಕಾರಿಗಳು ಉದಾಸೀನರಾಗಿ ಮಾಮೂಲು ಮಾತ್ರ ನಿಷ್ಠರಾದರೆಂದು ಹೇಳುತ್ತಾರೆ ಎಷ್ಟು ನಡೆಸಬೇಕೋ ಎಷ್ಟು ನಡೆಸದಿದ್ದರೆ ಪುಕಾರಿನ ಭೀತಿಯುಂಟೋ ಅಷ್ಟನ್ನು ಮಾತ್ರ ಅಧಿಕಾರಿಗಳು ನಡೆಸುತ್ತಿದ್ದರು ಯಾವಾಗ ಮೇಲೆ ಬಿಗಿ ಕಮ್ಮಿ ಆಗ್ತದೋ ಅಲ್ಲಿ ಆತಿ ಶಿಥಿಲ ಆಗ್ತಾ ಹೋಯಿತು ಅಂತ ಅನ್ನೋದನ್ನು ಹೇಳ್ತಾರೆ ಆದರೆ ಇಷ್ಟಕ್ಕೆ ಅಲ್ಲ ಮುಂದೆ ಅವರು ಒಳ್ಳೆಯ ಗುಣಗಳನ್ನು ತುಂಬ ಹೆಚ್ಕೊಂಡು ಹೋಗ್ತಾರೆ ಅದನ್ನ ನಾಳೆ ದಿವಸ ಮುಂದುವರ್ಸೋಣ ನಮಸ್ಕಾರ